ಇವತ್ತು ಆರಂಭ ಆಗ್ತಾಯಿರುವ ಈ ಐದು ದಿವಸಗಳ ಉಪನ್ಯಾಸಮಾಲೆಯನ್ನು ನಮ್ಮ ಸಂಸ್ಥೆಯಲ್ಲಿ ಹತ್ತಿರ ಹತ್ತಿರ ಮೂವತ್ತೈದು ವರ್ಷ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದ ದಿವಂಗತ ಬಿ ಎಸ್ ಸುಬ್ಬರಾಯರ ಸ್ಮರಣೆಯಲ್ಲಿ ಅವರು ಕುಟುಂಬದವರು ಪ್ರಾಯೋಜನೆ ಮಾಡಿದ್ದಾರೆ ಆ ಕುಟುಂಬದವರಿಗೆ ಎಲ್ಲ ಶ್ರೇಯಸ್ಸು ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ ಈಗ ಒಂದು ತಿಂಗಳ ಹಿಂದೆ ಡಾಕ್ಟರ್ ಗುರುರಾಜ್ ಕರಜಗಿಯವರು ಹೀಗಿದ್ದರೂ ನಮ್ಮ ಬಾಪು ಅಂತ ಏನು ಉಪನ್ಯಾಸ ಮಾಲೆ ಮಾಡಿದ್ರು ಅದೆಲ್ಲ ನಮ್ಮ ನೆನಪಿನಲ್ಲಿ ಇನ್ನು ಹಸಿರಾಗಿದೆ ಈ ಸಲ ಅವರು ಡಿ ಅವರ ಜ್ಞಾಪಕ ಚಿತ್ರ ಕುರಿತು ಮಾತನಾಡೋರಿದ್ದಾರೆ ಈ ಹಿಂದೆಯೇ ಅಂದರೆ ಈಗ ಎರಡು ವರ್ಷ ಹಿಂದೆ ಅವರು ಇದೇ ವಿಷಯದ ಬಗ್ಗೆ ಎರಡು ಉಪನ್ಯಾಸ ಸರಣಿಗಳನ್ನು ನಡೆಸಿಕೊಟ್ಟಿದ್ರು ಹೀಗೆ ಈಗಿನದು ಜ್ಞಾಪಕ ಚಿತ್ರಶಾಲೆ ಕುರಿತ ಮೂರನೆಯ ಉಪನ್ಯಾಸ ಸರಣಿ ಇದು ಸಹಜ ಕೂಡ ಈ ಜ್ಞಾಪಕ ಚಿತ್ರಶಾಲೆ ಎಂಟು ಸಂಪುಟಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಪುಟಗಳಲ್ಲಿ ಹರಡಿಕೊಂಡಿದೆ ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಬೆಳಕು ಆ ಚಿತ್ರಶಾಲೆಯ ಅಂದರೆ ಮ್ಯೂಸಿಯಮ್ಮಿನ ಒಂದೊಂದು ಅರಿಯಲ್ಲೂ ಕುತೂಹಲಗಳು ಸ್ವಾರಸ್ಯಗಳು ತುಂಬಿವೆ ಇದು ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟ ಕೊಡುಗೆ ಮಾತ್ರವಲ್ಲ ಒಂದು ಅಪೂರ್ವವಾದ ಸಮಾಜಾವಲೋಕನ ಸುಮಾರು ಅರುವತ್ತೆತ್ತು ವರ್ಷಗಳ ನಮ್ಮ ಇಲ್ಲಿಯ ಜನಜೀವನದ ಸಾಮಾಜಿಕ ಸನ್ನಿವೇಶದ ಮತ್ತು ಪ್ರಾತಿನಿಧಿಕ ವ್ಯಕ್ತಿಗಳ ಅತ್ಯಂತ ರೋಚಕವಾದ ಚಿತ್ರವನ್ನ ಡಿ ವಿ ಜಿಯವರು ಕೊಟ್ಟು ಹೋಗಿದ್ದಾರೆ ಇಂಥ ವೈವಿಧ್ಯಮಯವಾದ ದಾಖಲೆ ಕನ್ನಡದಲ್ಲಂತೂ ಬೇರೆ ಇಲ್ಲ ಬಹುಶಃ ಬೇರೆ ಭಾಷೆಗಳಲ್ಲೂ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೀಗಾಗಿ ಡಿ ವಿ ಜಿಯವರ ರೀತಿಯ ಗ್ರಂಥಗಳ ಅಭ್ಯಾಸಕ್ಕೆ ಅಗತ್ಯವಾದ ವ್ಯುತ್ಪತ್ತಿ ಇಲ್ಲದೇ ಇರೋರು ಕೂಡ ಚಪ್ಪರಿಸಿಕೊಂಡು ಸವಿಯಬಹುದಾದದ್ದು ಜ್ಞಾಪಕ ಚಿತ್ರಶಾಲೆ ಈ ಸಾಹಿತ್ಯ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಂಥ ಬಾಯಿಂದ ಕೇಳಿದಾಗಲಂತೂ ಈ ವ್ಯಾಖ್ಯಾನ ಇನ್ನಷ್ಟು ರುಚಿಸತ್ತೆ ಇನ್ನಷ್ಟು ಆಸ್ವಾದನೀಯವಾಗತ್ತೆ ಇನ್ನಷ್ಟು ಆನಂದದಾಯಕವಾಗತ್ತೆ ಈ ಸಲದ ಉಪನ್ಯಾಸ ಸರಣಿಯನ್ನು ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರು ದಯವಿಟ್ಟು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಸಹೃದಯರಿಗೆಲ್ಲ ನಮಸ್ಕಾರ ಈ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಎಷ್ಟು ಸಲ ಬಂದರೂ ತೃಪ್ತಿ ಆಗೋದಿಲ್ಲ ಒಂದ್ಸಲ ನನಗೆ ನಮ್ಮ ಕಾಲೇಜಲ್ಲಿದ್ದಾಗ ನಮ್ಮೇಷ್ಟರು ಉತ್ತರ ಭಾರತ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ದರು ಕರ್ಕೊಂಡು ಹೋದಾಗ ಆ ಕುರುಕ್ಷೇತ್ರ ಜಾಗ ಇದೆ ಅದನ್ನು ತೋರಿಸಿದರು ತೋರಿಸ್ಬಿಟ್ಟು ಇಲ್ಲೇ ಗೀತೋಪದೇಶ ಮಾಡಿದ್ದು ಅಂತೊಂದು ಚಿಂತೆ ಮಾಡಿದ್ದಾರೆ ಎಷ್ಟು ವರ್ಷಗಳ ಹಿಂದೆ ಇತ್ತೋ ಗೊತ್ತಿಲ್ಲ ಆದರೆ ಆ ಸ್ಥಳದಲ್ಲಿ ನಿಂತಾಗ ಒಂದು ಕ್ಷಣ ರೋಮಾಂಚನೇ ಆಗ್ತಾಯಿತ್ತು ಈ ಜಾಗದಲ್ಲಿ ಒಂದು ಅದ್ಭುತವಾದ ಘಟನೆ ಆಗೋಯಿತು ಇಲ್ಲಿ ಜಗದೋದ್ಧಾರಕ ಅನ್ಸ್ಕೊಂಡಂಥ ಜಗದ್ಗುರು ಅನ್ನಿಸ್ಕೊಂಡಂಥ ಕೃಷ್ಣ ಅಲ್ಲಿ ಒಂದು ಕ್ಷಣ ಅಂತ ಅನಿಸ್ಕೊಳ್ಳೋದಿದೆಯಲ್ಲ ಅಂತ ರೋಮಾಂಚನ ಕೊಡುವಂಥದ್ದು ಅದೇ ಥರ ಈ ವೇದಿಕೆ ಮೇಲೆ ಎಷ್ಟು ದೊಡ್ಡ ಹಿರಿಯರು ಕೆಲಸ ಮಾಡಿದ್ದಾರೆ ಸ್ವತಃ ಡಿ ವಿ ಜಿ ಅವರು ಎಷ್ಟು ವರ್ಷ ಕ್ಲಾಸ್ ತೊಗೊಂಡಿದ್ದಾರೆ ಇಲ್ಲಿ ಅನ್ನಿಸ್ಕೊಂಡಾಗ ಅದೊಂದು ಮಹಾಭಾಗ್ಯ ಜೀವನಕ್ಕೆ ಬಂದದ್ದು ಅಂತ ಅನಿಸುತ್ತೆ ಮತ್ತೊಮ್ಮೆ ಶ್ರೀರಾಮಸ್ವಾಮಿ ಅವರು ಹೇಳಿದ ಹಾಗೆ ಮೂರನೇ ಬಾರಿಗೆ ಜ್ಞಾಪಕ ಚಿತ್ರ ಶಾಲೆಯ ಮತ್ತೊಮ್ಮೆ ಓದುವಂಥ ಅವಕಾಶ ನನಗೆ ಸಿಕ್ಕಿದೆ ಅವರು ತಾವು ಕೇಳಿದಂತಹ ಕಂಡಂತಹ ತಮಗೆ ಪರಿಚಯವಿದ್ದಂತಹ ಅಥವಾ ಯಾರ ಪ್ರಭಾವ ಅವರ ಮೇಲೆ ಆಯಿತೋ ಅಂಥ ಮಹನೀಯರ ಚಿತ್ರಣವನ್ನು ವ್ಯಕ್ತಿ ಚಿತ್ರಣವನ್ನು ಡಿ ವಿ ಜಿಯವರು ನಮಗಾಗಿ ದಯಪಾಲಿಸಿದ್ದಾರೆ ಹಮಾನಾಯ್ಕರು ಅವರ ಸಮಗ್ರ ಸಾಹಿತ್ಯ ಪುಸ್ತಕಕ್ಕೆ ಮುನ್ನಡಿ ಬರೆಯುವಾಗ ಒಂದು ಭಾಳ ಒಳ್ಳೆ ಮಾತು ಹೇಳ್ತಾರೆ ಅದನ್ನು ನಮಗೆ ಹೇಳಬೇಕು ಅಂತ ಅಷ್ಟ ಹಮ ಹೇಳ್ತಾರೆ ಡಿ ವಿ ಇನ್ನೇನನ್ನೂ ಬರೆಯದೇ ಈ ಜ್ಞಾಪಕ ಚಿತ್ರಶಾಲೆಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು ಇನ್ನೇನು ಬರಿಬೇಕಾಗಿಲ್ಲ ಇದಿಷ್ಟೇ ಬರೆದ್ರೆ ಸಾಕಾಗಿತ್ತು ಈ ಎಂಟು ಗ್ರಂಥಗಳ ಮಾಲೆ ಒಂದು ಜೀವಮಾನದ ಕೃತಿ ನಾವು ಯಾವಾಗಲೂ ಹೇಳ್ತೀವಿ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಅಂತ ಸಾಮಾನ್ಯವಾಗಿ ಹೇಳೋದುಂಟು ಕ್ವಾಂಟಿಟಿ ಜಾಸ್ತಿ ಆದರೆ ಕ್ವಾಲಿಟಿ ಕಮ್ಮಿ ಆಗ್ತದೆ ಅಂತ ಮಾಡರ್ನ್ ಥಿಯರೀಸ್ ಅವು ಅದು ಡಿ ಬಿ ಜಿ ಸುಳ್ಳು ಅಷ್ಟು ಬರೆದ್ರೂ ಕೂಡ ಎಲ್ಲೂ ಕ್ವಾಲಿಟಿ ಕಮ್ಮಿ ಆಗಲಿಲ್ಲ ಹಾಮನಾಯಕರು ಹೇಳ್ತಾರೆ ಎರಡು ಪುಟಗಳಲ್ಲಿ ನೂರ ಎಂಬತ್ತೈದು ಲೇಖನಗಳಿದ್ದು ಆ ಕಾಲದ ಸಂಸ್ಕೃತಿಯನ್ನೇ ಸಮಗ್ರವಾಗಿ ಡಿವಿಜಿ ವಿ ಜಿ ಉಳಿಸಿಕೊಟ್ಟಿದ್ದಾರೆ ಒಬ್ಬ ಮಹಾನ್ ಸಾಹಿತಿ ಮುಂದಿನ ಜನಾಂಗಕ್ಕೆ ಕೊಡಬೋದಾದದ್ದಿದು ನನ್ನ ಕಾಲದ ಸಂಸ್ಕೃತಿಯನ್ನು ಪರಿಸರವನ್ನು ಅಷ್ಟೇ ಪ್ರೀತಿಯಿಂದ ಮುಂದಿನ ಜನಾಂಗಕ್ಕೆ ಕೊಡಿಸೋದಿದೆಯಲ್ಲ ಇದು ಅದ್ಭುತ ಕೆಲಸ ಉಳಿಸಿಕೊಟ್ಟಿದ್ದಾರೆ ಸುಮಾರು ಮುಕ್ಕಾಲು ಶತಮಾನದ ಹಿಂದಿನ ಜನರು ರಾಜಕೀಯ ಸಾರ್ವಜನಿಕ ಜೀವನ ಅಂದಿನ ಜನರ ಸಾಮಾಜಿಕ ಜೀವನ ಮತ್ತು ನಂಬಿಕೆ ಮೇಲಾಗಿ ಆ ಜನರು ಶ್ರದ್ಧೆ ನಿಷ್ಠೆಗಳಿಂದ ಅನುಸರಿಸುತ್ತಿದ್ದ ಜೀವನ ಮೌಲ್ಯಗಳು ಇದೆಲ್ಲದರ ಚಿತ್ರಣ ಇಲ್ಲಿದೆ ನಾವು ಜ್ಞಾಪಕ ಚಿತ್ರಶಾಲೆ ಓದಬೇಕಾದ್ರೆ ಅವುಗಳನ್ನ ಇನ್ಸಿಡೆಂಟ್ಸ್ ಅಂತ ಓದಬಾರ್ದು ಏನೋ ಘಟನೆಗಳು ಅಂತ ಓದೋಂಗಿಲ್ಲ ಅದನ್ನು ಮೆಲುಕು ಹಾಕುವಂಗಿದೆ ಡಿ ವಿ ಜಿ ಬರಹ ಎಷ್ಟು ಆಳದ್ದು ಅಂತಮಗೆಲ್ಲ ಹೇಳಬೇಕಾಗಿಲ್ಲ ನಾನು ಆ ಘಟನೆಯನ್ನು ಹೇಳುವಾಗ ಟಕ್ಕಂತ ಒಂದು ಪದ ತರ್ತಾರೆ ಒಂದು ಮಾತು ತರ್ತಾರೆ ಆ ಮಾತನ್ನು ಮೂರು ಸಲ ನೆನಪು ನೋಡಬೇಕು ಮೆಲುಕಾಕಿದಾಗ ಅನಿಸುತ್ತೆ ಯಾವ ಕಾರಣಕ್ಕೋಸ್ಕರ ಡಿ ವಿ ಮಾತನ್ನು ಹೇಳಿದ್ದಾರು ಅಂತ ನಮ್ಮ ಜೀವನಕ್ಕೆ ಸಿಗಬೋದಂಥ ಲಾಭ ಅದರೊಳಗಿದೆ ಇಲ್ಲಿ ಅನೇಕ ಹೃದಯಂಗಮವಾದ ಸನ್ನಿವೇಶಗಳಿವೆ ಅವುಗಳನ್ನು ಚಿತ್ರಿಸುವ ರೀತಿ ಅನನ್ಯವಾಗಿದೆ ಈ ಚಿತ್ರಗಳು ಓದುಗರ ಸ್ಮೃತಿಪಟಲದ ಮೇಲೆ ಚಿರಶಾಶ್ವತವಾಗಿ ಉಳಿಯುವಂಥವು ಅಂತ ಅಷ್ಟು ಮಾಡ್ಕೊಂಡಿದ್ದಾರೆ ಈ ಎಂಟು ಸಂಪುಗಳಲ್ಲಿ ಸಂಪುಟಗಳಲ್ಲಿ ಮೊದಲಿನ ನಾಲ್ಕನ್ನು ಅಲ್ಲಲ್ಲಿ ಸ್ವಲ್ಪ ನೋಡಿದ್ದಾಯಿತು ಹಿಂದಕ್ಕೆ ಆ ನಾಲ್ಕು ಸಂಪುಟಗಳು ಯಾವುದು ಅಂದರೆ ಸಾಹಿತಿ ಸಜ್ಜನ ಸಾರ್ವಜನಿಕರು ಕಲೋಪಾಸಕರು ಸಾಹಿತ್ಯೋಪಾಸಕರು ಹಾಗೂ ಮೈಸೂರಿನ ದಿವಾನರುಗಳು ಇವುಗಳನ್ನು ಹಿಂದೆ ನೋಡಿದ್ದಾಗಿತ್ತು ಇದ್ರ ಬರುವಂಥ ಪಾತ್ರಚಿತ್ರ ಎಲ್ಲಾನು ಹೇಳಿದೆ ಅಂತಿಲ್ಲ ಹೋದ್ಸಲ ಕೆಲವೊಂದು ಪಾತ್ರಗಳನ್ನು ಆರಿಸಿಕೊಂಡು ಮಾಡಿದ್ದಾಗಿತ್ತು ಈ ಬಾರಿ ಐದು ಮತ್ತು ಆರನೇ ಸಂಪುಟ ಅದ್ಯಾವುದಂದರೆ ವೈದಿಕ ಧರ್ಮ ಸಂಪ್ರದಾಯಸ್ಥರು ಹಾಗೂ ಹಲವಾರು ಸಾರ್ವಜನಿಕರು ಹಲವಾರು ಸಾರ್ವಜನಿಕರು ಈ ಎರಡು ಸಂಪುಟಗಳ ಕೆಲ ವ್ಯಕ್ತಿ ಚಿತ್ರ ನೆನಪಿಸಿಕೊಳ್ಳೋದು ಒಳ್ಳೆಯದು ಅನಿಸ್ತದೆ ಎಲ್ಲವನ್ನೂ ತೊಗೊಳೋಕ್ಕಾಗೋದಿಲ್ಲ ಆವಾಗಲೂ ಕೆಲವೊಂದನ್ನು ಮಾತ್ರ ಆರಿಸಿಕೊಂಡು ಹೇಳುವಂಥ ವಿಚಾರ ಮಾಡ್ತೇನೆ ಈ ಮೊದಲನೇ ಸಂಪುಟ ಇದೆಯಲ್ಲ ಧರ್ಮ ಸಂಪ್ರದಾಯಸ್ಥರು ವೈದಿಕ ಧರ್ಮ ಸಂಪ್ರದಾಯಸ್ಥರು ಅಂತ ಇದನ್ನು ಮೊದಲು ಒಂದು ಮಾತು ಹೇಳಬೇಕು ತಾವು ಈ ಪುಸ್ತಕ ಓದೋದಾದರೆ ಆ ಮೊದಲಿನ ಅರಿಕೆ ಮಾತ್ರ ಮರಿಬಾರ್ದು ಕೆಲವರು ಸಾಮಾನ್ಯವಾಗಿ ಪುಸ್ತಕ ಓದೋಕ್ಕೆ ಶುರು ಮಾಡಿದಾಗ ಆ ಮುನ್ನುಡಿ ಅರಿಕೆ ಅದೆಲ್ಲ ಓದಲ್ಲ ಟೆಕ್ಸ್ಟನ್ನು ಶುರು ಮಾಡಿಬಿಡ್ತೇವೆ ಅರಿಕೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಒಂದು ಅಕ್ಷರನೂ ಬಿಡು ಹೋಗಿಲ್ಲ ಅಷ್ಟು ಚೆನ್ನಾಗಿ ಬರೆದಿದೆ ಒಂದು ಸಮಾಜದ ಅಳಿದು ಹೋಗುತ್ತಿರುವ ಭಾಗವು ಹೇಗೆ ಬದುಕಿ ಬಾಳಿತು ಎಂಬುದನ್ನು ಗುರುತು ಮಾಡಿಕೊಡುವ ಪ್ರಯತ್ನ ಈ ಮುಂದಣ ಪುಟಗಳದ್ದು ಆ ಮಾತು ನೋಡಿ ಒಂದು ಸಮಾಜದ ಒಂದು ಭಾಗ ಹೇಗೆ ಬದುಕಿ ಬಾಳಿತು ಅನ್ನುವಾಗ ಅಳಿದು ಹೋಗುತ್ತಿರುವಂಥ ಭಾಗ ಅಂಥ ಭಾಗ ಉಳಿತಾಯಿಲ್ಲ ಈಗ ವೈದಿಕ ಸಂಪ್ರದಾಯಸ್ಥ ಉಳಿತಾಯಿಲ್ಲ ಅಂಥ ಅಳಿದು ಹೋಗುತ್ತಿರುವಂಥ ಭಾವ ಹಿಂದಕ್ಕೆ ಹೇಗೆ ಬದುಕಿತ್ತದು ಅನ್ನೋದನ್ನು ಗಮನಿಸೋದು ಈ ಮುಂದಿನ ಪುಟಗಳದ್ದು ಅಂತ ಆ ಮಾತು ನೋಡಿ ಬಡತನದಲ್ಲಿ ಭಾಗ್ಯವಂತಿಕೆಯನ್ನು ಅನುಭವಿಸುತ್ತಿದ್ದು ಆ ಸಮಾಜ ಭಾಗದ ಮುಖ್ಯ ಲಕ್ಷಣ ಸಾಮಾನ್ಯವಾಗಿ ಶ್ರೀಮಂತಿಕೆ ಬಂದರೆ ಶ್ರೀಮಂತಿಕೆ ಇರುತ್ತೆ ಬಡತನದಲ್ಲೂ ಭಾಗ್ಯವಂತಿಕೆಯನ್ನು ಅರೆಸೋದಿದೆಯಲ್ಲ ಇದು ಬಹಳ ದೊಡ್ಡ ಗುಣ ಇದು ಸಾಮಾನ್ಯವಾಗಿ ರಿವರ್ಸ್ ಆಗೋದು ಉಂಟು ನಮ್ಮಲ್ಲಿ ಭಾಗ್ಯವಂತಿಕೆಯಲ್ಲೂ ಬಡತನ ಹುಡುಕುವಂಥ ಕೆಲಸ ಇದೆ ಬೆಳಗ್ಗೆಯಲ್ಲೂ ಹೇಳ್ತಾ ಇದ್ದೆ ನಾನು ಈ ನಮ್ಮಲ್ಲಿ ಹೇಗಿದ್ದೀರೆಂದರೆ ಹೇಗಿದ್ದೀರಿ ಅಂತ ಭಾರಿ ಚೆನ್ನಾಗಿದ್ದಾರೆ ಮನೆಯನ್ನು ತುಂಬ ಚೆನ್ನಾಗಿರ್ತಾರೆ ಅವ್ರು ಹೇಗಿದ್ದೀರಿ ಅಂದ್ರೆ ಏನೋ ಅಪ್ಪ ಹೀಗಿದ್ದೀನಿ ಅವ್ರು ಹೇಳೋದು ನೋಡಿದ್ರಿ ಯಾಕಿದ್ದೀರಿ ಅನ್ನೋಂಗಾಗತ್ತೆ ಅಂದರೆ ಹೇಳುವಾಗ ಕೂಡ ಸಂತೋಷ ಇಲ್ಲ ರೀ ಮುಖದ ನಾಳೆ ಚೆನ್ನಾಗಿದ್ದೀನಿ ಅಂತ ಅಂದರೆ ಭಾಗ್ಯವಂತಿಕೆ ಇದೆ ಭಗವಂತ ಕೊಟ್ಟಿದ್ದಾನೆ ಏನೋ ಪೂರ್ವಜನ್ಮ ಕೃಪಾ ವಿಶೇಷ ಬಂದಿದೆ ಅದು ಬಂದಾಗ ಕೂಡ ಬಾಯಿ ಬಿಟ್ಟು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ನಮಗೆ ತುಂಬ ಬಡತನದಿದ್ದವ್ರನ್ನ ಕಂಡಿದ್ದೇವೆ ಬಡತನದ ಕಂಪ್ಲೇಂಟ್ ಯಾರೂ ಮಾಡಿದ್ದಿಲ್ಲ ನನಗಿದು ಭಾಗ ಎಂಟು ಸಂಪುಟಗಳು ಎಲ್ಲನೂ ಚೆನ್ನಾಗಿದೆ ನನಗಿದು ತುಂಬ ಹಿಡಿಸಿದಂಥ ಭಾಗ ವೈದಿಕ ಧರ್ಮ ಸಂಪ್ರದಾಯಸ್ಥರು ಯಾಕೆ ನಾನು ಹಿಡಿಸ್ತು ಅಂದರೆ ಎರಡು ಕಾರಣಕ್ಕೆ ಒಂದು ಇಷ್ಟು ಅಪರೂಪವಾಗಿ ಕಾಣಿಸುತ್ತೆ ಅದು ಇಂಥ ಜನನು ಇದ್ರ ಅಂತ ಅನ್ನಿಸುವ ಹಾಗೆ ಅನಿಸುತ್ತೆ ಎರಡನೇದು ನಾನು ಅದೇ ಪಂಥಕ್ಕೆ ಸೇರಿದವನು ನಾನು ವೈದಿಕ ಧರ್ಮ ಸಂಪ್ರದಾಯಸ್ಥಕ್ಕೆ ಸೇರಿದವನು ನಾನು ಇಂಥವ್ನ ತುಂಬ ಹತ್ತಿರದಿಂದ ಕಂಡವನು ಆದ್ದರಿಂದ ಡಿ ವಿ ಜಿ ಅವರು ಅಷ್ಟು ಹಳಬ್ರನ್ನ ನೋಡಿರ್ಲಿಕ್ಕಿಲ್ಲ ಅದು ನನ್ನ ಕಾಲದಲ್ಲಿ ಕೆಲವರು ನೋಡಿದ್ದೇನೆ ಅಲ್ಲೂ ಸ್ವಲ್ಪ ಅವಶೇಷ ಉಳಿದಿತ್ತು ನಾನು ನೋಡುವಾಗ ಕೂಡ ಸ್ವಲ್ಪ ಉಳಿದಿತ್ತು ಅಂಥವ್ರು ನೆನೆಸ್ಕೊಂಡಂಗೆ ಅನಿಸುತ್ತೆ ಅದು ಏನು ಜೀವನದ ಭಾಗ್ಯವೋ ಕಷ್ಟವನ್ನು ಒಂದು ಸಲ ಬಾಯ್ಬಿಟ್ಟು ಹೇಳಿಲ್ಲಲ್ಲ ಅವ್ರು ಯಾರೂ ಸುಖ ಬಂದಾಗ ಚೆನ್ನಾಗಿರಬೇಕು ಅಂತ ಗೊತ್ತಿತ್ತು ಪಕ್ಕದವರು ಸುಖ ಬಂದಾಗ ಸಂಕಟ ಪಡಲಿಲ್ಲ ಅಷ್ಟು ಮಾತು ಹೇಳ್ತಾರೆ ಡಿ ವಿ ಜಿ ಈ ಭಾಗ್ಯ ಬ್ಯಾಂಕುಗಳ ಲೆಕ್ಕಕ್ಕೆ ಸಿಗುವುದಲ್ಲ ಅವ್ರು ಬಂದಂಥ ಭಾಗ್ಯ ಬ್ಯಾಂಕಿಗಳ ಲೆಕ್ಕಕ್ಕೆ ಸಿಗೋದಿಲ್ಲ ಧನಕನಕಗಳನ್ನು ಎಣಿಸಲೊಲ್ಲದ್ದು ಆ ಶ್ರೀಮಂತಿಕೆ ಶ್ರೀಮಂತಿಕೆ ಇದೆ ಧನಕನಕದ್ದಲ್ಲ ಅದು ಬೇರೆ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಇದೆ ಅದು ಅಂತರಾತ್ಮದ ಶ್ರೀಮಂತಿಕೆ ಒಳ ಸಂಪತ್ತಿನ ನೆಮ್ಮದಿಯಲ್ಲಿ ಹೊರ ಸಂಪತ್ತಿನ ಕೊರತೆಯನ್ನು ಮರೆತಿದ್ದವರು ಆ ಜನ ಏನು ಒಂದೊಂದು ಮಾತು ತೂಕ ಅಷ್ಟು ಇದೆ ನೋಡಿರಿ ಒಳ ಸಂಪತ್ತಿನ ನೆಮ್ಮದಿಯಲ್ಲಿ ಹೊರ ಸಂಪತ್ತಿನ ಕೊರತೆಯನ್ನು ಮರೆತಿದ್ದವರು ಆ ಜನ ಹೊರ ಸಂಪತ್ತು ಬೇಕು ಅನಿಸ್ತಿಲ್ಲ ಅವ್ರಿಗೆ ನಮ್ಮ ದೇಶಕ್ಕೆ ಬಂದ ಪರದೇಶಿಯದ ಪರದೇಶದ ಕ್ರಿಶ್ಚಿಯನ್ ಪಾದ್ರಿಗಳು ನಮ್ಮವರನ್ನು ತಮ್ಮ ಮತಕ್ಕೆ ಸೇರಿಸಿಕೊಳ್ಳಬೇಕೆಂಬ ಉದ್ದೇಶವುಳ್ಳವರಾಗಿ ನಮ್ಮ ಮತ ಸಂಪ್ರದಾಯಗಳನ್ನು ಪುರೋಹಿತರ ಕೈವಾಡ ಪ್ರೀಸ್ಟ್ ಕ್ರಾಫ್ಟ್ ಅಥವಾ ಮೂಢ ವಿಶ್ವಾಸ ಎಂದು ಮೊದಲಾಗಿ ಹಳಿದು ಹಾಸ್ಯ ಮಾಡಿದ್ದು ಸ್ವಾಭಾವಿಕವಾಯಿತಷ್ಟೇ ಆನಂತರ ಅದನ್ನು ಅನುಕರಿಸಿ ನಮ್ಮವರೇ ಆದ ಹಲವರು ಭಾಷೆ ನೋಡಿ ನಮ್ಮವರೇ ಆದ ಹಲವರು ವಿದ್ಯೋನ್ನತರು ಡಿಗ್ರಿ ಪಡ್ಕೊಂಡವರು ವಿದ್ಯೋನ್ನತರು ಅಸಡ್ಡೆಯಿಂದ ಕಂಡರು ವೈದಿಕರನ್ನು ಅಸಡ್ಡೆಯಿಂದ ಕಂಡರು ವೈದಿಕ ಜನದ ವಿಷಯದಲ್ಲಿ ಇನ್ನೊಂದು ದೃಷ್ಟಿ ಸಾಧ್ಯವಿದೆ ಅವರಿಂದಲೂ ಸಮಾಜಕ್ಕೆ ಉಪಯೋಗವಾಗಿದೆ ಎಂಬುದು ಇಲ್ಲಿಯ ತಾತ್ಪರ್ಯ ಅಂದರೆ ಯಾವುದೇ ಒಂದು ಜನಸಮೂಹದಿಂದ ಜನಾಂಗಕ್ಕೆ ಹ್ಯಾಗೆ ಪ್ರಯೋಜನ ಆಗ್ತದೆ ಅನ್ನುವಾಗ ವೈದಿಕ ಧರ್ಮ ಸಂಪ್ರದಾಯಸ್ಥರಿಂದ ಕೂಡ ಆಗ್ತದೆ ಅಂತ ಈ ಪುಸ್ತಕಕ್ಕೊಂದು ಪೀಠಿಕೆ ಬೇರೆ ಇದೆ ಆ ಪೀಠಿಕೆ ಅದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಅದಕ್ಕೆ ಒಳಗೆ ಅಂದರೆ ಇಂಥ ಪುಸ್ತಕಕ್ಕೆ ಗಿರಾಕಿ ಹೆಚ್ಚಾಗಿರುತ್ತೆ ಅಂತ ನಾನು ಎಣಿಸಲಾರೆ ಪುಸ್ತಕ ಪ್ರಿಂಟ್ ಮಾಡುವಾಗ ಗಿರಾಕಿ ಹೆಚ್ಚಾಗಿರುತ್ತೆ ಎಂದು ಎಣಿಸಲಾರೆ ಯಾರಿಗೆ ಬೇಕು ವೈದಿಕರ ಗೊಡ್ಡ ಕಥೆ ಹೀಗೆ ನನಗೆ ನಿರುತ್ಸಾಹವಾಗಿದ್ದರೂ ಶ್ರೀ ಕೂಡಲೀ ಚಿದಂಬರವರು ಸ್ನೇಹದ ಭರದಲ್ಲಿ ಇದರ ಪ್ರಕಟಣೆಯ ಭಾರವನ್ನು ಹೊತ್ತುಕೊಂಡಿದ್ದಾರೆ ನನ್ನ ಸೂಚ್ಯವಾಗಿ ಹೆಂಗೆ ಹೇಳ್ತಾರೆ ನೋಡಿ ಈ ದುಬಾರಿನ ಖರ್ಚಿನ ಕಾಲದಲ್ಲಿ ನಮ್ಮ ಮಹಾಜನರು ಈ ಸಂಗತಿಯನ್ನು ಉಪೇಕ್ಷಿಸಲಾರರು ಎಂದು ನಂಬಿ ಅವರ ಪ್ರೋತ್ಸಾಹವನ್ನು ಬಿಡುತ್ತೇನೆ ಈ ಪೀಠಿಕೆ ಮಾಡಿದಾಗ ಸಂಸ್ಕೃತಿ ಬಗ್ಗೆ ಹೇಳ್ತಾರೆ ಡಿ ಹೇಗೆ ಒಂದು ಜನಸಮೂಹ ಬದುಕಿ ಬೆಳೆದದ್ದನ್ನು ಒಂದು ಸಂಸ್ಕೃತಿಯ ಅವಿಭಾಜ್ಯ ಹಂಗಾಗ್ತದೆ ನಮ್ಮ ಸಂಸ್ಕೃತಿಯನ್ನು ಹೇಗೆ ಪುಷ್ಟೀಕರಿಸ್ತದೆ ಅದು ಅಂತ ಅವ್ರು ಹೇಳ್ತಾರೆ ಜೀವನಕ್ಕೆ ಒಂದು ಗುರಿ ಇದೆ ಜೀವನಕ್ಕೊಂದು ಗುರಿ ಇದೆ ಜೀವನಕ್ಕೆ ಗುರಿ ಇರಬೇಕಾದ್ರೂ ಸಹಜ ಆದರೆ ಗುರಿಯನ್ನು ಮುಟ್ಟುವಂಥ ರೀತಿ ಯಾವುದು ಅಂತ ವಿನ್ ಆಟ್ ಎನಿ ಕಾಸ್ಟ್ ಹೇಗಾದರೂ ಗೆಲ್ಲಬೇಕು ಅನ್ನುವಂಥದ್ದು ಪಂಥಲ್ಲ ಇಲ್ಲಿ ಗುರಿ ಎಷ್ಟು ಮುಖ್ಯನೋ ಅಲ್ಲಿ ಮುಟ್ಟುವಂಥ ವಿಧಾನ ಕೂಡ ಅಷ್ಟೇ ಮುಖ್ಯ ವಿಧಾನದಲ್ಲಿ ಶ್ರದ್ಧೆ ಇಲ್ಲದೆ ಹೋದರೆ ಸ್ವಚ್ಛತೆ ಇಲ್ಲದೆ ಹೋದರೆ ನಿರ್ಮಲತೆ ಇಲ್ಲದೆ ಹೋದರೆ ಅದನ್ನು ಒಪ್ಪೋದಿಲ್ಲ ಹಾಗೆ ಈ ಜನ ಬದುಕಿದವರು ಗುರಿ ಮಾತ್ರ ಮುಖ್ಯ ಆಗಿರಲಿಲ್ಲ ಅವರಿಗೆ ಗುರಿ ಮುಟ್ಟುವಂತಹ ರೀತಿ ಕೂಡ ಮುಖ್ಯ ಆಗಿತ್ತು ಅದಕ್ಕೆ ಹೇಳ್ತಾರೆ ಜೀವನಕ್ಕೆ ಸಾಧನವೇನು ಗುರಿ ಏನು ಅಂದಾಗ ಆ ಸಾಧನ ಕೂಡ ಅಷ್ಟೇ ನಿರ್ಮಲತೆಯಿಂದ ಇರಬೇಕಾದದ್ದು ಅವ್ರು ಹೇಳ್ತಾರೆ ಎಷ್ಟೊಂದು ಜನಾಂಗಗಳು ಬೇರೆ ಬೇರೆ ಕಡೆ ಇದೆ ಪ್ರತಿಯೊಂದು ಜನಾಂಗ ಕೂಡ ತನ್ನ ತನ್ನ ಕಾಣಿಕೆಯನ್ನು ಸಮಾಜಕ್ಕೆ ಕೊಟ್ಟಿದೆ ಹಾಗೆ ಈ ಜನಾಂಗ ಕೂಡ ಸಾಕಷ್ಟನ್ನು ಕೊಟ್ಟಿದೆ ಜನ ಜನಾಂಗಗಳಿಗೆ ವ್ಯತ್ಯಾಸ ಇರ್ತದೆ ಹಾಗೆ ಸಾಮ್ಯ ಕೂಡ ಇದೆ ಇದು ಹೇಳ್ತಾ ಡಿವಿಜ್ ಹೇಳ್ತಾರೆ ಭಾರತೀಯ ಸಂಸ್ಕೃತಿ ಎಂಬುದರ ಮುಖ್ಯ ಲಕ್ಷಣವೇನು ತಾನು ಗಮನ ಸೆಳೆದಕ್ಕೆ ಇಷ್ಟಪಡ್ತೇನೆ ಇದ್ರ ಬಗ್ಗೆ ಯಾಕಂದರೆ ಇದು ಮುಂದೆ ಇದೇ ಸ್ರೋತ ಪೂರ್ತಿ ಪುಸ್ತಕಕ್ಕೆ ಸ್ತ್ರೋತ ಅದು ಏನು ಅಂದರೆ ಭಾರತೀಯ ಜೀವನ ಸಂಸ್ಕೃತಿಯ ಮುಖ್ಯ ಲಕ್ಷಣವೇನು ಅಂತ ಅದಕ್ಕೆ ಹೇಳ್ತಾರೆ ದೇಹ ಜೀವನದಲ್ಲಿ ಭಾರತೀಯರು ಮೆಕ್ಕವರಂತೆಯೇ ಇದ್ದರು ಅವರಿಗೂ ಹಸಿವೆ ಇತ್ತು ಬಾಯಾರಿಕೆ ಇತ್ತು ಚಿವುಟ್ಟಿದ್ದರೆ ಅವರಿಗೂ ನೋವಾಗುತ್ತಿತ್ತು ಮುಳ್ಳು ಚುಚ್ಚಿದರೆ ಅವರಿಗೂ ರಕ್ತ ಬರುತ್ತಿತ್ತು ಅವರಿಗೂ ಸುಖ ದುಃಖಗಳಿದ್ದವು ಸಂತೋಷವಾದಾಗ ನಗುತ್ತಿದ್ದರು ನೋವಾದಾಗ ಅಳುತ್ತಿದ್ದರು ಒಂದು ವಿಷಯವನ್ನು ಹೇಗೆ ಎತ್ತಿ ಮೇಲೆ ತೊಗೊಂಡು ಬಂದು ನಮ್ಮ ಕಣ್ಮುಂದಿಡೋ ರೀತಿ ಇದೆ ನೋಡಿ ಅನ್ನ ಬಟ್ಟೆಗಳ ಚಿಂತೆಯೂ ಪ್ರೀತಿ ವಿಯೋಗಗಳ ಚಿಂತೆಯೂ ಅವರಿಗೂ ಇದ್ದವು ಆದರೆ ಒಂದು ವಿಶೇಷ ಎಲ್ಲ ಲೌಕಿಕ ವ್ಯಾಪಾರಗಳ ನಡುವೆಯೂ ಒಂದು ಪಾರಮಾರ್ಥಕತೆ ಎಲ್ಲ ಐಹಿಕ ಪ್ರವೃತ್ತಿಗಳಲ್ಲಿ ಒಂದು ಮನಃಶಾಂತಿಯ ಬಯಕೆ ಎಲ್ಲ ಸಂಸಾರ ಸಂಬಂಧಗಳಲ್ಲಿ ಒಂದು ಪರಿಶುದ್ಧಿ ಇವು ಭಾರತೀಯ ಸಂಸ್ಕೃತಿಯ ಮುಖ್ಯ ಲಕ್ಷಣಗಳು ನಾವು ಮರಿಬಾರ್ದಂತ ಮಾತು ಹೇಳ್ತೇವೆ ಹಾಗೆ ಪ್ರತಿಯೊಂದರಲ್ಲೂ ಕೂಡ ಒಂದು ಪಾರಿಮಾರ್ಥ ಪಾರಮಾರ್ಥಿಕತೆ ಇರಬೇಕು ಐಹಿಕ ಪ್ರವೃತ್ತಿಯಲ್ಲಿ ಮನಃಶಾಂತಿಯ ಬಯಕೆ ಇರಬೇಕು ಎಲ್ಲ ಸಂಸಾರ ಸಂಬಂಧಗಳಲ್ಲಿ ಪರಿಶುದ್ಧಿ ಇರಬೇಕು ಈ ಮೂರು ಅಂತರಾತ್ಮ ಹಿತದೃಷ್ಟಿ ನಿರುಪಾಧಿಕತೆ ಶುಚಿತೆ ಈ ಮೂರನ್ನು ಜೀವನದ ಉತ್ಕೃಷ್ಟ ಧ್ಯೇಯಗಳನ್ನಾಗಿ ಸ್ವೀಕರಿಸುವುದು ಭಾರತೀಯರಿಗೆ ಪೂರ್ವಕಾಲದಿಂದ ಬಂದಿರುವ ಪ್ರವೃತ್ತಿ ಬಡತನದಲ್ಲಿ ಸಿರಿತನವನ್ನು ಅನುಭವಿಸುವುದು ಗದ್ದಲದ ನಡುವೆ ನೆಮ್ಮದಿಯನ್ನು ನರೆಸುವುದು ಕೊಳಕಿನ ನಡುವೆ ಚೊಕ್ಕಟಕ್ಕಾಗಿ ಶ್ರಮಿಸುವುದು ಇದು ಭಾರತೀಯತೆ ಪಶೆ ಇದಕ್ಕಿಂತ ಸುಲಭವಾಗಿ ಬರೆಯೋದು ಕಷ್ಟ ಅನಿಸುತ್ತೆ ಭಾರತೀಯತೆ ಅಂದರೆ ಏನು ಅಂತ ಅದು ಕೇಳ್ತಾರೆ ಮುಂದಿನ ನಾನು ಕಥೆ ಹೇಳ್ಕೊಂಡು ಹೋಗ್ತೀನಲ್ಲಪ್ಪ ಅದ್ಭುತ ಏನು ಅಪೇಕ್ಷೆ ಮಾಡಬೇಡಿ ಇದರೊಳಗೆ ಅದ್ಭುತ ಏನು ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಬೇಸಿಕಲಿ ವೈದಿಕರ ಕಥೆ ಮುಂದಿನ ಚಿತ್ರಗಳಲ್ಲಿ ಅದ್ಭುತವೂ ವೀರವೂ ಆದದ್ದನ್ನು ಕಾಣಲಾರದು ವೀರಾವೇಶ ಅಂಥದ್ದು ಅದ್ಭುತ ಯಾವುದೂ ಕಾಣಿಸೋದಿಲ್ಲ ಅಟ್ಟಹಾಸವು ವಿಜೃಂಭಣೆಯೂ ಕಾಣವು ಲೋಕದ ಕಣ್ಣನ್ನು ಕಿವಿಯನ್ನು ಆಕರ್ಷಣೆ ಮಾಡಿಕೊಳ್ಳುವ ಸಂಗತಿ ಇಲ್ಲಿಲ್ಲ ಮೊದಲೇ ಹೇಳಿಬಿಡ್ತಾರೆಷ್ಟಿದೆ ಅಂತ ನಾನು ವರ್ಣಿಸುವ ವ್ಯಕ್ತಿಗಳು ಒಂದು ದೃಷ್ಟಿಯಿಂದ ಬಡವರು ತುಂಬ ಸರಳ ಜೀವಿಗಳು ಸಂಪತ್ಸಮೃದ್ಧರಾದವರಲ್ಲ ಆಡಂಬರ ಆಟೋಪಗಳಿದ್ದವರೂ ಅಲ್ಲ ಆದರೆ ತಮ್ಮಷ್ಟಕ್ಕೆ ತಾವು ಸಂತೃಪ್ತರಾದ ಜೀವಿಗಳು ಈ ಗುಣ ಬಹಳ ಮುಖ್ಯ ಅನಿಸುತ್ತಲ್ಲ ನಮಗೆಲ್ಲ ಇದ್ರೂ ಸಂತೃಪ್ತಿ ಅನ್ನೋದೊಂದು ಕೈಗೆ ಸಿಕ್ಕೋದಿಲ್ಲ ಆ ಸಂತೃಪ್ತಿ ಒಂದಿದ್ರೂ ಉಳಿದು ಬೇಕಾಗಿಲ್ಲ ಅಂತ ಹೇಳ್ತಿದ್ರು ಆರ್ ಯು ಹ್ಯಾಪಿ ವಿತ್ ವಾಟ್ ಯು ಆರ್ ಡೂಯಿಂಗ್ ಅಂತ ಕೇಳಿದ್ರಂತೆ ಎಸ್ ಐಮ್ ಹ್ಯಾಪಿ ವಿತ್ ವಾಟ್ ಐ ಎಮ್ ಡೂಯಿಂಗ್ ದನ್ ಯು ಡೋಂಟ್ ರಿಕ್ವೈರ್ ಎನಿಥಿಂಗ್ ಮೋರ್ ನಾನು ಮಾಡ್ತಿರೋದು ತುಂಬ ತೃಪ್ತಿ ಇದೆ ಸಮಾಧಾನ ಇದೆ ಅನ್ನೋದು ಇನ್ನೇ ಅಪೇಕ್ಷೆ ಮಾಡುವಂಥದ್ದು ಏನಿಲ್ಲ ಆದರೆ ಕೊರಗಿದ್ದರೆ ಇನ್ನೂ ಪೂರ್ತಿಯಾಗಿಲ್ಲ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸಂತೃಪ್ತರಾದ ಜೀವಿಗಳು ಸರಳತೆಯಲ್ಲಿಯೂ ಸಂತೃಪ್ತಿಯಲ್ಲಿಯೂ ಶಾಂತಿಯಲ್ಲಿಯೂ ಜೀವನ ಸೌಂದರ್ಯ ಉಂಟೆಂದು ಭಾವಿಸುವವರಿಗೆ ಈ ಚಿತ್ರಮಾಲೆ ಕುತೂಹಲವನ್ನು ಉಂಟು ಮಾತ್ರ ಕುತೂಹಲ ಉಂಟಾಗ್ತದೆ ಅಂತ ಇವರ ಜೀವನದಲ್ಲಿ ವಿಶೇಷ ಏನಿದ್ದಿತ್ತು ವೈದ್ಯಕೀಯ ಜೀವನದಲ್ಲಿ ಬಡವರು ಸಣ್ಣ ಸಣ್ಣ ಊರುಗಳಲ್ಲಿ ಇದ್ದಂಥವರು ಅವ್ರ ಜೀವನ ಹೇಗೆ ಸಣ್ಣ ನದಿ ಇದ್ದ ಹಾಗೆ ಅಂತ ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಎಲ್ಲೋ ಕೊನೆಗೆ ಸಮುದ್ರವು ಮುಟ್ಟುವಂಥದ್ದು ಅದೇನು ಬಹು ದೊಡ್ಡ ಬ್ರಹ್ಮಪುತ್ರ ನದಿ ಹಾಗೆ ಭರದಿಂದ ಹರಿಯೋದಂಥದ್ದಲ್ಲ ಸಣ್ಣ ನದಿ ಆದರೆ ಆ ಸಣ್ಣ ನದಿ ಕೂಡ ತನ್ನ ಪಾತ್ರದಲ್ಲಿ ಇದ್ದಂಥವರಿಗೆ ತೃಪ್ತಿಯನ್ನು ಕೊಟ್ಟಂಥದ್ದು ಸಂತೋಷವನ್ನು ಕೊಟ್ಟಂಥದ್ದು ಅಂಥ ವೈದಿಕರ ಜೀವನವನ್ನು ಗಮನಿಸಬೇಕು ಅಂತ ಹೇಳ್ತಾ ಕೊನೆ ತಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ತಾರೆ ಸರಳ ಕೋಮಲ ಜೀವನದ ಕಡೆಗೆ ನಮ್ಮ ಜನದ ಮನಸ್ಸನ್ನು ಸಾಧ್ಯವಿದ್ದಷ್ಟು ತಿರುಗಿಸಬೇಕೆಂಬ ಉದ್ದೇಶವೂ ನನ್ನ ಮನಸ್ಸಿನಲ್ಲೂಟು ದೆರ್ ಈಸ್ ಬ್ಯೂಟಿ ಇನ್ ಸಿಂಪಲ್ ಲಿವಿಂಗ್ ಚೆನ್ನಾಗಿ ಬದುಕೋದಕ್ಕೆ ಯಾಕೆ ಆಡಂಬರ ಜೀವನ ಬೇಕಾಗಿಲ್ಲ ಸುಲಭದಲ್ಲಿ ಬದುಕಬೋದು ಅಂತ ತಿರುಗಿಸೋದಕ್ಕೋಸ್ಕರ ನನ್ನ ಮನಸ್ಸಿದೆ ಅಂತ ಹೇಳ್ತಾರೆ ಈಗ ಕೆಲವು ಪಾತ್ರಗಳನ್ನು ತೊಗೊಂಡು ಹೋಗೋಣ ಭಾಳ ಚೆನ್ನಾಗಿರುವಂಥದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೊದಲನೇದು ಅದು ಸ್ಮೃತಿ ಶಿಲ್ಪಗಳೆಲ್ಲವು ಕೆತ್ತಿಟ್ಟಿದ್ದಾರೆ ಕಣ್ಣು ಮುಂದೆ ಅದನ್ನು ಓದ್ತಾ ಇದ್ದರೆ ಕಣ್ಣು ಮುಂದೆ ಚಿತ್ರ ಬಂದಂಗೆ ಅನಿಸುತ್ತೆ ಮೊದಲನೇದು ಅವರು ಪುಣ್ಯಶ್ಲೋಕ ವೆಂಕಟರಾಮ ಭಟ್ರು ಅಂತ ವೆಂಕಟರಾಮ ಭಟ್ರು ಅವರು ಎಷ್ಟು ಕೃತಜ್ಞರಾಗಿದ್ದಾರೆ ಡಿವಿಜಿ ವಿ ಜಿ ಅಂದರೆ ಮೊದಲನೇ ಸಾಲಲ್ಲೇ ಬರೀತಾರೆ ನನ್ನ ಜೀವನದಲ್ಲಿ ಒಳ್ಳೆಯದೇನಾದರೂ ಇದ್ದರೆ ಅದಕ್ಕೆ ಕಾರಣರಾದವರಲ್ಲಿ ಒಬ್ಬ ಮುಖ್ಯರಾದವರು ವೇದಮೂರ್ತಿ ವೆಂಕಟರಾಮ ಭಟ್ರು ಅವರು ನನಗೆ ಅಜ್ಜಂದರಿಗೆ ಸಮಾನರಾದವರು ಅನ್ನಂ ಭಟ್ರು ಅಂತ ಅನ್ನಂ ಭಟ್ರ ಮಗ ವೆಂಕಟರಾಮ್ ಭಟ್ರು ಇವರು ಪುರೋಹಿತರಾಗಿದ್ದವರು ಡಿ ಮನೆಗೆ ಪುರೋಹಿತರಾಗಿದ್ದವರು ಇವರ ಮುತ್ತಜ್ಜ ಅವರು ಎಲ್ಲರಿಗೂ ಮುತ್ತಜ್ಜ ತಂದೆ ಎಲ್ಲರಿಗೂ ಪುರೋಹಿತರಾಗಿದ್ದಂಥವ್ರು ಇವರು ಹೇಳ್ತಾರೆ ಅನ್ನಮ್ಮ ಭಟ್ರು ನಾನು ಕಂಡವನಲ್ಲ ಇವ್ರು ನೋಡಿಲ್ಲ ಇವರು ವೆಂಕಟರಾಮ್ ಭಟ್ರು ಕೂಡ ಇವರು ವಯಸ್ಸು ಬರೋ ಹೊತ್ತು ತಿರುವಳಿಕೆ ಬರೋ ಹೊತ್ತಿಗೆ ಅರುವತ್ತು ವರ್ಷ ಆಗಿತ್ತಂತ ಅವ್ರಿ ಅವ್ರ ಅಕ್ಕಂದ್ರೆ ನೆನಪು ಎಷ್ಟು ಸ್ಪಷ್ಟ ಇದೆ ನೋಡಿ ಡಿ ವಿ ಜಿ ಅವ್ರ ಅಕ್ಕಂದ್ರೆ ಹೆಸರು ಅನ್ನಮ್ಮ ಅಂದರೆ ಅನ್ನಪೂರ್ಣಮ್ಮ ಇರಬೇಕು ಅನ್ನಮ್ಮ ಆಗಿದೆ ಇನ್ನೊಂದು ಅಮ್ಮಣ್ಣಮ್ಮ ಅಂದಿಬ್ಬರಿದ್ದರು ಇಬ್ಬರು ಮಡಿ ಹೆಂಗ ಈ ಸ್ವಲ್ಪ ವಾತಾವರಣ ಕಲ್ಪನೆ ಮಾಡ್ಕೋಬೇಕು ಮಡಿ ಹೆಂಗಸ್ರ ಜೀವ ಅಷ್ಟು ಕಷ್ಟ ಸಂತೋಷವಾಗಿರಲಿಲ್ಲ ಅವಾಗ ತುಂಬ ಕಷ್ಟದ ಪರಿಸ್ಥಿತಿ ಅದು ನಾನು ಕೆಲವ್ರನ್ನ ಕಂಡಂತವನಂಥವ್ರನ್ನ ನಾನು ಸಣ್ಣ ಊರಲ್ಲಿದ್ದಾಗ ಬಿಳಗಿ ಅಂತ ನಮ್ಮ ತಾಯಿ ಊರು ಅಲ್ಲಿ ನಮ್ಮ ಅಜ್ಜನ ಅಕ್ಕನ ಮಗಳು ಅನ್ಸುತ್ತೆ ವಾಸಕ್ಕ ಅಂತ ಆಕೆ ಸುಮಾರು ಏಳು ವರ್ಷಕ್ಕೆ ತನ್ನ ಗಂಡನ ಕಳ್ಕೊಂಡ್ಳು ಏಳು ವರ್ಷಕ್ಕೆ ಐದು ವರ್ಷಕ್ಕೆ ಮದುವೆ ಆಯಿತು ಏಳು ವರ್ಷಕ್ಕೆ ಗಂಡು ಹೋದ ಅದೇನೋ ಹಾವು ಕಜ್ಜಿ ಸತ್ತು ಹೋದ ಅಂತ ಸುದ್ದಿ ಬಂತಂತೆ ಆ ತಾಯಿ ಹೋಗಿ ವಾಸಕ್ಕೆ ಹೇಳ್ದಂತೆ ಏನೇ ವಾಸಿ ನೀನು ಗಂಡ ಸತ್ತು ಹೋದ ಅಂತ ಹೇಳಿ ಅಳ್ತಾಯಿದ್ರಂತೆ ಆ ವಯಸ್ಸು ಎಷ್ಟೋ ಹುಡುಗಿಗೆ ಅಂದರೆ ಹೋದ್ರೆ ಹೋಗ್ಲಿ ಬಿಡು ಕರಿ ಗಂಡ ಹೋದ ಇನ್ನು ಬಿಳಿ ಗಂಡ ಸಿಗ್ತಾನೆ ಅಂತ ಅಂದ್ರೆ ಹುಡುಗಿಗೆ ಮದುವೆ ಅಂದ್ರೆ ಏನೋ ಗಂಡ ಅಂದ್ರೆ ಏನು ಅಂತೂ ಗೊತ್ತಿಲ್ಲ ಆದರೆ ಸಂಪ್ರದಾಯಸ್ಥ ಮನೆತನದಲ್ಲಿ ಆ ಪುಟ್ಟ ಮಗುಗೆ ತಲೆ ಬೋಳಿಸಿ ಕೆಂಪು ಸೀರೆ ಉಳಿಸಿ ಮುಂದಾಕೆ ಸುಮಾರು ಎಂಬತ್ತು ವರ್ಷ ಬದುಕಿದ್ಲು ಅಂತ ನೆನಪು ನನಗೆ ಎಷ್ಟು ವರ್ಷ ಬದುಕೋದು ಹಾಗೆ ಎಪ್ಪತ್ತ್ಮೂರು ವರ್ಷ ಸ್ವಂತ ಜೀವ ಅಂತಿಲ್ಲ ಜೀವನ ಅಂತ ಇಲ್ಲ ಹಾಗೆ ಒದ್ದಾಡೋದು ಯಾರ್ದೋ ಮನೆ ಬಾಣಂತನ ಮಾಡಬೇಕು ಯಾರ್ದೋ ಮನೆ ಅಡುಗೆ ಮಾಡಬೇಕು ಎಲ್ಲೋ ಇರೋದು ಹೇಗೋ ಬದುಕೋದು ಅಂದರೆ ಬದುಕಿಗೆ ಒಂದು ಅರ್ಥ ಅಂತಿಲ್ಲ ದಡ ಅಂತಿಲ್ಲ ಹಾಗೆ ಒಂದು ಒಂದು ವರ್ಷ ಎಪ್ಪತ್ತು ವರ್ಷ ಬದುಕೋದು ಏನು ನೋವಾಗಿರ್ಬೇಕಲ್ಲ ಆದರೂ ವಾಕ್ ಆ ಸಕ್ಕ ಹತ್ತದ್ದನ್ನು ನೋಡಲೇ ಇಲ್ಲ ನಾನು ನಗ ನಗ್ತಾಯಿರ್ತಿದ್ರು ಒಂದೇ ಸಲ ನಾನು ಹತ್ತದ ನೋಡಿದ ಅಜ್ಜ ತೀರ್ಕೊಂಡಾಗ ನಮ್ಮ ತಾಯಿ ತಂದೆ ತೀರ್ಕೊಂಡಾಗ ಅವರು ಸುಮಾರು ಅರುವತ್ತು ವರ್ಷ ಗಂಡ ಹೆಂಡತಿಯಾಗಿ ಬದುಕಿದವರು ನಮ್ಮ ಅಜ್ಜ ಅಜ್ಜಿ ತೀರ್ಕೊಂಡಾಗ ವಾಸಕ್ಕೆ ಬಂದು ನಮ್ಮ ಅಜ್ಜಿಗೆ ಸಮಾಧಾನ ಮಾಡ್ತಾಯಿದ್ರು ಎಷ್ಟು ಒಳ್ಳೆ ಮಾತು ಅನಿಸುತ್ತೆ ಫಿಲಾಸಫಿ ಬರೋದೇ ಆ ಹೊತ್ತಿಗೆ ಅನಿಸುತ್ತೆ ಆ ಜೀವನ ಪರಿಪಾಕ ಆದಾಗ ಮಾತು ಫಿಲಾಸಫಿ ಆಗಿಬಿಡ್ತದೆ ನಮ್ಮ ಅಜ್ಜಿಗೆ ಸಮಾಧಾನ ಮಾಡ್ತಾಯಿದ್ರು ವಾಸಕ ಅಳಬೇಡ ರಾಧಾ ಯಾಕೆ ಕಳತಿ ಇಲ್ಲ ನೋಡು ನೀನು ಗಂಡನ ಜೊತೆಗೆ ಐವತ್ತರವತ್ತು ವರ್ಷ ಆದರೂ ಇದ್ದೀನೇನು ನಾನು ನೋಡು ಅಂಥೇಳಿ ಕಾರ್ಮೇಲೆ ಕೂತವ್ರನ್ನ ನೋಡಿ ದುಃಖ ಕಾಲೇ ಇಲ್ಲದವ್ರು ನೋಡಿ ಸಂತೋಷ ಪಡೋ she was referring to herself ಸೆಲ್ಫ್ ಕಾರ್ನಲ್ಲಿ ಹೋಗೋರು ನೋಡಿ ದುಃಖ ಪಡೋದಕ್ಕಿಂತ ನನ್ನ ಕಾರಿಲ್ಲ ಅಂತ ದುಃಖ ಪಡೋದಕ್ಕಿಂತ ಕಾಲೇ ಇಲ್ದವ್ರು ನೋಡಿ ಸಮಾಧಾನ ಪಟ್ಕೊಬಾರ್ದ ಅಂತ ಆ ವಾಸಕ ಎಷ್ಟು ನೊಂದ್ಕೊಂಡಿರಬೇಕು ಅಂತ ಆದರೆ ಯಾಕೆ ನೊಂದ್ಕೊಂಡಿದ್ದನ್ನು ಯಾರು ಮುಂದೂ ಹೇಳಿದ್ದನ್ನು ಕೇಳಲಿಲ್ಲ ಒಂದು ಸಲ ಬಂದು ನಮ್ಮ ಮನೇಲಿ ಇಲ್ಲೇ ಮಲ್ಕೊಂಡ್ಬಿಡೋದು ಇಲ್ಲೇ ಉಟಕ್ಕೆ ಕೊಡೋ ವಾಸಕ ಅಂದ್ಬಿಟ್ರೆ ಇಲ್ಲೇ ಊಟಕ್ಕೆ ಕೂತ್ಕೊಳ್ಳೋದು ಅಲ್ಲಿ ಹೋದರೆ ಅಲ್ಲಿ ಕೂತ್ಕೊಳ್ಳೋದು ಹೀಗೆ ಏನೋ ಜೀವನ ಹಾಗೆ ಎಪ್ಪತ್ತೆಂಬತ್ತು ವರ್ಷ ಆ ಥರ ಬದುಕಬೇಕು ಇಲ್ಲಿ ಅನ್ನಮ್ಮ ಅಮ್ಮಣ್ಣಮ್ಮ ಅಂತ ಅವ್ರು ಆ ಮನೆಯಲ್ಲಿ ಇರ್ತಾ ಆ ವೈದಿಕ ಸಂಪ್ರದಾಯದ ಪ್ರಭಾವ ಎಷ್ಟಾಗಿರುತ್ತೆ ಅಂದರೆ ಅವರಿಗೆಲ್ಲ ಮಂತ್ರ ಕರೆ ಬಂದ್ಬಿಡ್ತದೆ ಎಲ್ಲ ಇವ್ರಿಗೆ ಕೇಳಿ ಕೇಳಿ ಕೇಳಿ ಬಂದ್ಬಿಡುತ್ತೆ ನಾನು ನೆನಪಿದೆ ನಮ್ಮ ಅಜ್ಜಿಗೆ ಬರುವಷ್ಟು ಮಂತ್ರ ಬಹಳ ಜನ ಆಚಾರ್ಯರಿಗೆ ಬರ್ತಿರ್ಲಿಲ್ಲ ಆಚಾರ್ಯ ಹುಷಾರಾಗಿರ್ತಿದ್ದು ರಾಧಾಬಾಯಿ ಇದ್ದಾರೆ ಅಂದರೆ ಹುಷಾರಾಗಿರಬೇಕು ಅಡುಗೆ ಮಾಡ್ಕೊಂಡು ಅಲ್ಲೇ ಕೂತಿರ್ಬೇಕು ಹಳೆ ಕಡೆ ಮನೆ ಹಾಗೇನೆ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಅದನ್ನ ತಮಾಷೆ ಮಾಡ್ತಿದ್ದೆ ದೇವರಿಗೆ ಗ್ಯಾರಂಟಿ ಇದೆ ಏನಾಗ್ತಾ ಇದೆ ಅಂತ ಗೊತ್ತಿದೆ ಅಂತ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಕಟ್ಟೆ ಮಾಲಿರೋದು ನಮ್ಮ ಅಜ್ಜಿ ಅಡುಗೆ ಮಾಡ್ತಾ ಇರಬೇಕು ಅಕಸ್ಮಾತ್ ಆಚಾರ್ಯನು ಅವಸರದಿಂದ ಬೇರೆ ಕಡೆ ಹೋಗಬೇಕು ಅಂತ ಮಂತ್ರ ಶಾರ್ಟ್ ಮಾಡಿದರೆ ಯಾಕೆ ಆಚಾರ್ಯ ಅವಸರದಲ್ಲಿದ್ದೀರೇನು ಮಂತ್ರ ಬಿಟ್ರಿ ಅನ್ಬೇಕು ಮತ್ತು ಮಂತ್ರ ಹೇಳಬೇಕು ಅವ್ರು ಬಿಡ್ತೀನ ಅವರು ಅಂದರೆ ಈ ಕೇಳಿ ಕೇಳಿ ಮಂತ್ರ ಹೇಗೆ ಬಂದುಬಿಡ್ತದೆ ಅಂತ ಇವ್ರು ಹೇಗಿದ್ದರು ಅನ್ನಮ್ಮ ಅಮ್ಮಣ್ಣಮ್ಮ ಅಂದರೆ ಅವರು ಹಿರಿಯಾಕೆ ಡಿ ವಿ ಜಿ ತೀರ್ಕೊಂಡು ಹತ್ತು ಹುಟ್ಟಿದ ಐದು ಹತ್ತು ದಿವಸೊಳಗೆ ಅವ್ರು ತೀರ್ಕೊಂಡ್ರಂತೆ ಹತ್ತು ದಿವಸದೊಳಗೆ ತೀರ್ಕೊಂಡ್ರಂತೆ ಈಗ ಹೆಸರು ಹೆಂಗೆ ಬಂತು ಅಂತ ಹೇಳ್ತಾರೆ ಅವರು ಡಿ ವಿ ಸುದ್ದಿ ಕೇಳಿದ ತಕ್ಷಣ ಆ ಕೇಳಿದ್ರಂತೆ ಮಾಮಯ್ಯ ಪುಟ್ಟೆ ಅಂದ್ರಂತೆ ಅಂದರೆ ಡಿ ಮುತ್ತಜ್ಜನ ಹೆಸರು ಗುಂಡಪ್ಪ ಶೇಖದಾರ್ ಗುಂಡಪ್ಪನವರು ಅವ್ರಿಗೆ ಮಾಮಯ್ಯ ಅಂತ ಇದ್ರೆಲ್ಲರು ಅನ್ನಮ್ಮ ಮಣ್ಣಮ್ಮ ಇಬ್ಬರು ಅಂತ ಇದ್ದರು ಅದಕ್ಕೆ ಡಿ ಹುಟ್ಟಿದ ತಕ್ಷಣ ಮುತ್ತಜ್ಜ ಮತ್ತೆ ಬಂದ ವಾಪಸ್ಸು ಅನ್ನು ಹಾಗೆ ಮಾಮಯ್ಯ ಪುಟ್ಟೆ ಅಂತ ಮಾಮಯ್ಯ ಹುಟ್ಟಿದ ಮತ್ತೊಮ್ಮೆ ಅಂತ ಆದ್ದರಿಂದ ಅದೇ ನನ್ನ ನಾಮಕರಣ ಅಂತ ಬರೆದಿದ್ದಾರು ಅದೇ ನನ್ನ ನಾಮಕರಣ ಹಾಗೆ ಗುಂಡಪ್ಪ ಅಂತ ಹೆಸರು ಬಂತು ಅಂತ ನಾನು ಅವ್ರನ್ನ ಮಾಮಯ್ಯ ಅಂತ ಕರೆದು ಇವ್ರನ್ನೂ ಮಾಮಯ್ಯ ಅಂತ ಕರೆಯೋಕ್ಕೆ ಶುರು ಮಾಡಿದರು ಅವರು ಎಷ್ಟು ದಿವಸ ಇದ್ದರೂ ಅವರು ನಮ್ಮ ವೆಂಕಟರಾಮ್ ಭಟ್ಟರಾಗಲಿ ಅವರೆಲ್ಲರೂ ಮಾಮಯ್ಯ ಅಂತ ಕರಿತಿದ್ರಂತೆ ಇವರೆಲ್ಲರೂ ಹಾಗೆ ಅವ್ರ ಕೆಲಸ ಏನು ವೆಂಕಟರಾಮ್ ಭಟ್ಟರದು ಅಂದರೆ ಈ ಕನ್ಯಾ ವರ ನಿಷ್ಕರ್ಷೆ ಈ ವರ ಕನ್ಯಾ ಕೂಡಿಸೋದು ಕುಂಡ್ಲಿ ಕೂಡಿಸಬೇಕು ಕೂಡು ಬರ್ತಾ ಇಲ್ಲ ನೋಡಬೇಕು ಅಂತ ಈ ಕೂಡು ಬರೋದ್ರ ಬಗ್ಗೆ ಭಾಳ ತಮಾಷೆ ಇರುತ್ತೆ ಎಲ್ಲ ಕೂಡಿಸಿ ನೋಡಬೇಕು ಮೂವತ್ತಾರು ಗುಣ ಬರಬೇಕು ಅಂತ ಇರುತ್ತೆ ಹೈಯೆಸ್ಟ್ ಅನ್ಸುತ್ತೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂದರೆ ಮೂವತ್ತಾರು ಮೂವತ್ತಾರು ಇರಬೇಕು ಅಂತ ಅದು ಯಾಕೆ ಕೂಡಿಸಿ ನೋಡ್ತಿದ್ದರೋ ಗೊತ್ತಿಲ್ಲ ನಮ್ಮ ಅಜ್ಜ ಅಜ್ಜಿ ತುಂಬ ಜಗಳಾಡೋರು ಜಗಳ ಅಂದರೆ ಏನು ಹುಟ್ಟು ವೈರಿಗಳಿದ್ದಂಗೆ ಜಗಳಾಡ್ತಿದ್ರು ಆವಾಗ ನಮ್ಮ ಅಜ್ಜ ನಮ್ಮ ಅಜ್ಜಿ ಹೇಳೋಳು ಅದು ಯಾವನ್ನ ಕೂಡಿಸಿದ ನೋಡ್ರಿ ಕೂಡಿಸಿ ನೋಡಿದ್ನಲ್ಲ ಅವನೊಬ್ನು ಅಂದರೆ ಅದಕ್ಕೆ ನಮ್ಮ ಹೇಳ್ತಿದ್ರು ಪುರೋಹಿತರು ಭಾಳ ಹುಷಾರಾಗಿರಬೇಕು ಮದುವೆ ಮಾಡಿದ್ರೆ ಜವಾಬ್ದಾರಿ ಮುಗೀತು ಅಂತಲ್ಲ ಅವ್ರು ಗಂಡ ಹೆಂಡತಿ ಇರೋವರೆಗೂ ಏನಂತಪ್ಪ ಬಂದರೆ ಪುರೋಹಿತರಿಗೆ ಬೈಯ್ಯೋದವರು ನಮ್ಮ ಅಜ್ಜಿ ಹೇಳೋದು ಅದು ಯಾವನು ಕೂಡಿಸಿ ನೋಡಿದ್ದ ನೋಡ್ರಿ ಮೂವತ್ತಾರು ಬಂದವು ಅಂತ ಹೇಳ್ತಿದ್ದ ಆರು ಕೂಡ ಬಂದಿರಲಿಕ್ಕಿಲ್ಲ ಈ ಜಗಳ ನೋಡಿದೆ ಆ ಜಗಳ ಹಾಗಿರೋದು ಆದರೆ ಇವರು ಕೂಡಿಸ್ ನೋಡೋದು ಹೇಗೆ ಮಾಡ್ತಿದ್ದರು ಅಂತಂದರೆ ಯಾರಿಗೆ ಜಾತಕ ಹೊಂತದೇ ತೊಗೊಂಡು ಹೋಗಬೇಕು ಜಾತಕ ಬರೀಬೇಕು ಆದರೆ ಅನೇಕರು ಜಾತಕವೇ ಇಲ್ಲ ಕೆಲವರಿಗೆ ಶಾಲೆಗೆ ಹೋಗಿಲ್ಲ ಏನು ಮಾಡಿಲ್ಲ ಹಾಗೆ ಇಂಥ ದಿವಸ ಅಮಾಸ್ಯ ದಿವಸ ಅಂತ ಹೇಳಿಬಿಡೋದು ಏನೋ ಒಂದು ಅದಕ್ಕಿವರು ಜಾತಕ ಬರೀಬೇಕು ಬರೆದು ಹೇಗೆ ಬರೀತಿದ್ರು ಅಂತ ಭಾ ಚಂದ ಅವರು ಅವರು ಓದು ಬರಹ ಬಂದ ಜನವಲ್ಲ ಇಂಥವ್ರು ಬಂದಾಗ ವೆಂಕಟರಾಮ್ ಭಟ್ರು ಏನು ಮಾಡ್ತಿದ್ದರು ಅಂದರೆ ಗಂಡು ಹೆಣ್ಣುಗಳ ಹೆಸರುಗಳನ್ನು ಕೇಳುವರು ಹೆಸರಿನ ಮೊದಲಿನ ಅಕ್ಷರದಿಂದ ನಕ್ಷತ್ರವನ್ನು ಗೊತ್ತು ಮಾಡುವರು ಅವ್ರು ಹೆಸರು ಇಡ್ತಾರೆ ಅದ್ರ ಮೇಲೆ ಮಾಡಬೇಕು ಚೀಚೆ ಚೋಲಾ ಅಶ್ವಿನಿ ಲೀಲೆ ಲೋಲಾ ಭರಣಿ ಹೀಗೆ ಅವ್ರ ಕ್ಲೂಸ್ ಇರ್ತಿತ್ತು ಹೀಗಿದ್ದರೆ ಭರಣಿ ನಕ್ಷತ್ರ ಅಂತ ನಕ್ಷತ್ರ ಗೊತ್ತಾದ ಮೇಲೆ ದಾಂಪತ್ಯ ಯೋಗವನ್ನು ನಿಶ್ಚಯ ಮಾಡಬೇಕಲ್ಲ ಅದಕ್ಕೊಂದು ಭಾಳ ಚೆನ್ನಾಗಿದೆ ಅದು ಆಗ ನಕ್ಷತ್ರಗಳ ಸಂಕೇತ ಮೃಗಗಳು ಅಂತ ಒಂದು ಪ್ರಾಣಿ ಹೆಸರು ನನ್ನ ನಕ್ಷತ್ರ ಮೂಲ ಆದ್ದರಿಂದ ನಾನು ನಾಯಿ ಮೂಲ ನಕ್ಷತ್ರ ಅದಕ್ಕೊಂದು ಚಿಹ್ನೆ ನಾಯಿ ಈ ನಕ್ಷತ್ರಕ್ಕೆ ಇಲಿಯ ಸಂಕೇತವುಳ್ಳ ನಕ್ಷತ್ರದ ಕನ್ಯೆ ಒಪ್ಪುತ್ತದೆ ಇಲ್ಲಿ ನಕ್ಷತ್ರ ಇರುವಂಥ ಹುಡುಗಿ ನೋಡ್ಕೋಬೇಕು ಹೀಗೆ ಕನ್ಯಾ ಅವರ ನಿಷ್ಕರ್ಷ ಅಕಸ್ಮಾತ್ ಎಷ್ಟು ಮಟ್ಟಿಗೆ ಇವರು ಅಮ್ಮಣ್ಣಮ್ಮ ಅದೆಲ್ಲ ತಯಾರಾಗಿದ್ದರು ಅಂದರೆ ಕೇಳಿ ಕೇಳಿ ವೆಂಕಟರಾಮ್ ಭಟ್ಟರ ಕಡೆಯಿಂದ ಅವ್ರ ಮನೇಲಿ ಇಲ್ಲದೆ ಯಾರಾದರೂ ಬಂದರೆ ಅವರು ಸೂತ್ರ ಹಿಡ್ಕೊಂಡು ಇವರೇ ಜಾತಕ ಮಾಡುವಷ್ಟು ರೆಡಿಯಾಗಿದ್ರು ಮಾಡ್ತಿದ್ರು ಅಷ್ಟೇ ಅಲ್ಲ ಅವ್ರು ಬರೀತಾರೆ ಅಕ್ಕಂದ್ರೆ ಆದ ಅಣ್ಣಮ್ಮ ಅಣ್ಣಮ್ಮನವರೇ ಲಗ್ನಗಳಲ್ಲೂ ಕಾರ್ತಿಕ ಸೋಮವಾರಗಳಲ್ಲೂ ನಮ್ಮ ಮನೆಯಲ್ಲಿ ರುದ್ರಾಭಿಷೇಕ ಮಾಡಿಸಲು ಬರುತ್ತಿದ್ದರು ಮಹಾನ್ಯಾಸದಲ್ಲಿ ಅವರು ಖಂ ಖಂ ಘಮ್ ಘಮ್ ಅಂತ ಹೇಳುವಾಗ ಅದೇನೋ ಬಾಲಪಾಠ ಹೇಳುತ್ತಿದ್ದಾರೆ ಎನ್ನಿಸುತ್ತಿತ್ತು ನನಗೆ ಅಂತ ಅಂದರೆ ಮನೆಯಲ್ಲಿ ಕೇಳಿ ಕೇಳಿ ಬರೋದು ಹೇಗಿರುತ್ತೆ ನೋಡಿ ನಮ್ಮ ಸಂಸ್ಕಾರ ಅಂತ ಇದಕ್ಕೆ ಅನ್ನೋದಲ್ವಾ ಈ ಡಿ ಮಾತಿನ ಹಿಂದೆ ಎಷ್ಟು ಅರ್ಥ ಇದೆ ಅಂತಂದರೆ ನಾವು ಮನೆಯಲ್ಲಿ ಆ ವಾತಾವರಣ ಇದ್ದರೆ ಮಕ್ಕಳಿಗೆ ಕೇಳಿ ಕೇಳಿ ಬಂದ್ಬಿಡುತ್ತೆ ನಾವು ಮನೇಲಿ ನಾವೇ ಮಾಡದೆ ಹೋದರೆ ಮಕ್ಕಳಿಗೆ ಬರೋದು ಹೇಗೆ ಅಂತ ಅಲ್ವಾ ನಾವು ಮನೇಲಿ ಅಂತಿದ್ದರೆ ನಾನು ಮನೇಲಿ ಈ ಕಗ್ಗ ಬಾಯಿಲೆ ಅಂತ ಇದ್ದೆ ಎಷ್ಟೋ ಸಲ ಬಾಯಿಗೆ ಬರುತ್ತೆ ಎಷ್ಟೋ ಪದ್ಯ ಅದನ್ನು ಕೇಳಿ ಕೇಳಿ ನನ್ನ ಮಗ ಸಣ್ಣವನಿದ್ದಾಗ ಅವನ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದೆ ನಿಂತ್ಕೋತಿದ್ದ ಅವನು ನಿಂತ್ಕೊಂಡಾಗ ಅವನು ಕಿವಿ ನನ್ನ ಬಾಯಿ ಹತ್ತಿರನೇ ಬರುತ್ತಲ್ಲ ಹೇಳ್ತಾ ಹೋಗೋದು ಶಾಲೆ ಮುಟ್ಟೋವರೆಗೂ ಒಂದು ಪದ್ಯ ಅದನ್ನು ಬಾಯಾಟ್ ಮಾಡಬೇಕು ಒಂದು ಎರಡು ದಿವಸ ಮುಂದ ಮೂರನೇ ಪದ್ಯ ಹೇಳ್ಕೊಂಡು ಹೋಗೋದು ಹೀಗೆ ಅವ್ನು ಕೇಳಿ ಕೇಳಿ ಎಷ್ಟು ಅಭ್ಯಾಸ ಆಗಿತ್ತು ಅಂದರೆ ಈಗಾದರೂ ಕೂಡ ಒಂದು ಇಪ್ಪತ್ತೈದು ಮೂವತ್ತದೇ ಬಾಯಿಗೆ ಬರ್ತಿರ್ಬೇಕು ಅವ್ರಿಗೆಲ್ಲ ಅವನಿಗೆ ಇದು ಯಾಕೆ ಹೇಳ್ತೀನಿ ಅಂದರೆ ಒಂದು ಕಾರಣ ಇದೆ ಸ್ನೇಹಿತರೆ ನಾವು ಆ ಪರಂಪರೆಯನ್ನು ಮನೆ ವಾತಾವರಣದಲ್ಲಿ ಇದ್ದರೆ ಅದು ಅಂಟ್ಕೊಳ್ಳುತ್ತೆ ಬೇಡ ಅಂದರೂ ಬರುತ್ತೆ ನಾವು ಏನು ಕೇಳ್ತೀವೋ ಅದು ಒಂದು ನಮ್ಮ ದೇಹದ ಭಾಗ ಆಗಿ ಹೋಗ್ತದೆ ಮನಸ್ಸಿನ ಭಾಗ ಆಗಿ ಹೋಗ್ತದೆ ಅವನು ಇಂಗ್ಲೆಂಡಿಗೆ ಹೋದಾಗ ಒಂದು ಫೋನ್ ಮಾಡಿದ್ದ ನನಗೆ ಅಪ್ಪ ನನ್ನ ಕಗ್ಗ ಮರ್ತು ಹೋಗ್ತಾ ಇದೆ ಈಗ ಅಂತ ಕಗ್ಗ ಕೇಳಿಸ್ಕೊಳಕ್ಕಾಗ್ತಾಯಿಲ್ಲ ಮರೆತು ಹೋಗ್ತಾ ಇದೆ ಅಂತ ನಾನೊಂದು ಸಿ ಡಿ ಮಾಡಿ ಫೈಲ್ ಟ್ರಾನ್ಸ್ಫರ್ ಮಾಡಿದ್ದೆ ಅವನಿಗೆ ಅವನು ಕೇಳ್ಕೊಂಡ ಅಂದರೆ ಅವನಿಗೆ ತಪ್ತದೆ ಅಂತ ಅನಿಸೋ ಹಾಗಾದ್ರೂ ಆಗಬೇಕಲ್ಲ ಕೇಳಿಸ್ಕೊತಾ ಇಲ್ಲ ಮರೆತು ಹೋಗ್ತಾ ಇದೆ ಅಂತ ಅನಿಸೋ ಹಾಗಾದ್ರೆ ಆಗಬೇಕಲ್ಲ ಅದು ಅನಿಸೋದು ಯಾವಾಗ ಅಂದರೆ ದಿನ ಅಂತಿದ್ರೆ ಮನೇಲಿ ಅಂತೇ ಹೋದರೆ ನಾನು ಏನು ಅಂತೇನೋ ಮಕ್ಕಳು ಅದೇ ಅಂತಾರೆ ನಾನು ಎಮ್ ಟಿ ವಿ ಹಚ್ಕೊಂಡು ಕೂತಿದ್ದರೆ ದಿನಕ್ಕೆ ಇಪ್ಪತ್ನಾಲ್ಕು ತಾಸು ಎಮ್ ಟಿ ವಿನೇ ಅಟ್ರಾಕ್ಟಿವ್ ಆಗುತ್ತೆ ಹಾಗೆ ಅವ್ರು ಹೇಳೋದು ಎಷ್ಟು ಮುಖ್ಯವಾಗಿದೆ ನೋಡಿ ವೆಂಕಟರಾಮ ಭಟ್ರು ಮಾಡ್ತಿರೋದನ್ನು ನೋಡಿ ನೋಡಿ ಅವರಿಬ್ರು ಹೆಣ್ಮಕ್ಳಿಗೆ ಎಷ್ಟು ಬಂದಿತ್ತು ಅಂದರೆ ರುದ್ರಾಭಿಷೇಕಕ್ಕೆ ಅವ್ರು ಬರ್ತಿದ್ರು ಮಾಡಿಸ್ತಿದ್ರು ಅಂತ ಬ್ರಾಹ್ಮಣರ ಸ್ಥಿತಿ ಹೇಗಿತ್ತು ಆವಾಗ ಅಂತ ಸ್ಥಿತಿ ಹೇಗಿತ್ತು ಅಂತ ಅದನ್ನು ಆ ಮಾತನ್ನು ಹೇಳ್ತಾರೆ ಡಿವಿಜಿ ವಿ ಜಿ ಅವ್ರ ಮಾತಲ್ಲೇ ಹೇಳಬೇಕದನ್ನು ಎಷ್ಟು ಸುಂದರವಾಗಿ ಬರೀತಾರೆ ಎಲ್ಲೂ ಒಂದು ತೂಕ ಹೆಚ್ಚಿಲ್ಲ ಎಲ್ಲೂ ಅತಿರೇಕ ಇಲ್ಲ ಉತ್ಪ್ರೇಕ್ಷೆ ಇಲ್ಲ ಪ್ರಸ್ತಾವ ಬಂದಾಗ ಆ ವೈದಿಕ ಬ್ರಾಹ್ಮಣರ ಜೀವನ ಸ್ಥಿತಿಯನ್ನು ಕುರಿತು ಒಂದು ಮಾತು ಹೇಳಲೇಬೇಕೆನಿಸುತ್ತದೆ ಮುಡಿಯನೂರು ಅಗ್ರಹವೇ ಅಗ್ರಹಾರವೆಂದು ಹೇಳಿದೆ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ವೃತ್ತಿದಾರರು ಪ್ರೊಫೆಷನಲ್ ವೈದಿಕರು ಅಂದರೆ ಯಾರೋ ಪೂರ್ವದ ಮಹಾರಾಜ ವೇದಶಾಸ್ತ್ರ ಅಭ್ಯಾಸಕ್ಕೆಂದು ಬಂದು ಬಂದ ಬಂದಾಗ ದತ್ತಿಯಾಗಿ ಬಿಟ್ಟಿದ್ದ ಜಮೀನಿನಲ್ಲಿ ಭಾಗಸ್ಥರಿಯವರೆಲ್ಲ ರಾಜರು ಬಂದು ವೇದ ಕಲಿಯೋಕೆ ಬಂದಾಗ ಒಂದು ಜಮೀನು ಕೊಟ್ಟು ಹೋದ್ರಂತೆ ಹಂಚಿಕೊಳ್ಳಿ ಅಂತ ಆ ಜಮೀನು ಇವರು ಬಂದಿದೆ ಆ ಜಮೀನುಗಳಿಂದ ಬರುತ್ತಿದ್ದ ಭತ್ತ ರಾಗಿಗಳೇ ಈ ವೈದಿಕ ಬ್ರಾಹ್ಮಣರ ಜೀವನಾಧಾರ ಇದು ನಾವು ಸ್ವಲ್ಪ ಗಮನಿಸಬೇಕು ಯಾಕಂದರೆ ವೈದಿಕರು ಹೀಗಿದ್ರು ಹಾಗಿದ್ರು ಅಂತ ತುಂಬ ಟೀಕೆ ಮಾಡುವಾಗ ಅವ್ರ ಪರಿಸ್ಥಿತಿ ಹೇಗಿತ್ತು ಅಂತ ವಿಚಾರ ಮಾಡಬೇಕು ಅಂದರೆ ಭಾಳ ಚೆನ್ನಾಗಿ ಬರ್ತದೆ ಮಂದು ಲೆವೆಲಿಗೆ ಹೋದಾಗ ಶಿವಶಾಸ್ತ್ರಗಳು ಬೈದು ಬಿಡ್ತಾರೆ ಕ್ಷೌರಕ್ಕೆ ಹೋದಾಗ ನಾಲ್ಕು ಅಣೆ ಕೊಡ್ತೀರಿ ಬ್ರಾಹ್ಮಣರಿಗೆ ಒಂದು ಅಣೆ ನೀವು ಅಂತ ಅಂದರೆ ಯಾಕೆ ನಾವು ಕೊಡೋದು ಹೇಗಿತ್ತು ಅಂತ ಅವರು ಹಳೆಯ ಕಾಲದ ಮಣ್ಣು ಮಾಳಿಗೆಯ ಮನೆಯಲ್ಲಿದ್ದುಕೊಂಡು ಬ್ರಹ್ಮದಾಯ ಜಮೀನಿನ ಉತ್ಪತ್ತಿಯಿಂದ ಜೀವನ ಸಾಗಿಸುತ್ತಿದ್ದರು ಅದು ಎಷ್ಟು ಬರುತ್ತೆ ಅವರಿಗೆ ಹಣದ ಅಂದರೆ ನಾಣ್ಯದ ಅವಶ್ಯಕತೆ ಬಹು ಕೊಂಚವಾಗಿತ್ತು ನಾಣ್ಯ ಜಾಸ್ತಿ ಇರಲಿಲ್ಲ ಕ್ಯಾಶ್ ಇರಲಿಲ್ಲ ಆಗಿನ ಕಾಲಕ್ಕೆ ನಮ್ಮ ತಾಯಿ ಜ ದೊಡ್ಡ ದೇಶಪಾಂಡೆ ಮನೆ ತನಕ ಸೇರಿದವಳು ಹೆಸರಿ ದೊಡ್ಡ ದೇಶಪಾಂಡೆ ಮನೆಯವ್ರ ಕೇದ ನಾಲ್ಕುನೂರು ಚೀಲ್ ಜೋಳ ಐದುನೂರು ಚೀಲ್ ಜೋಳ ಅಂತ ಹೇಳೋದು ಮನೇಲಿ ಕ್ಯಾಶ್ ನೂರು ರೂಪಾಯಿ ಇರ್ತಿರ್ಲಿಲ್ಲ ಮದುವೆ ಮಾಡಬೇಕು ಮುನ್ನೂರು ರೂಪಾಯಿ ಅಂದರೆ ತುಂಬ ಕಷ್ಟ ಯಾಕಂದರೆ ಬೆಲೆ ಇರ್ತಿತ್ತು ವಸ್ತು ಇರ್ತಿತ್ತು ಅವಾಗ ದುಡ್ಡು ಇರ್ತಿರ್ಲಿಲ್ಲ ಜಾಸ್ತಿ ಇವರು ಬೇಕು ಆಗಿರಲಿಲ್ಲ ಅಂತ ತಿಂಗಳಿಗೆ ಸರ ಸರಿ ದಿನ ಅವರ ಸಂಪಾದನೆ ಇಂಗಳಿಗೆ ಆರು ದಿವಸ ಮಾತ್ರ ಸಂಪಾದನೆ ಇದೆ ಹೇಗೆ ಅಂದರೆ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೊರಟು ಸಂಜೆ ಆರು ಆರೂವರೆ ಗಂಟೆಯ ವೇಳೆಗೆ ಮುಳುಬಾಗಿಲಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಕೊಡೋರು ಅವರು ಇನ್ಕಮ್ ಹೇಗೆ ಅಂತ ಲೆಕ್ಕ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಲೆಕ್ಕ ನನಗೆ ಟೋಟಲ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಅದು ಅಷ್ಟು ಚೆನ್ನಾಗಿದೆ ತಿಪ್ಪ ಭಟ್ರುದು ಒಬ್ಬರು ಭಟ್ರು ಅವರು ಅವ್ರದ್ದು ಸ್ಥೂಲ ದೇಹ ಎತ್ತರವಾದ ಆಳು ನಡಿಗೆ ಮಂದ ಕಣ್ಮು ಕಟ್ಟಿದಂಗೆ ಆಗಲ್ವಾ ಅಷ್ಟು ಚೆನ್ನಾಗಿ ಹೇಳ್ತಾರೆ ಸ್ಥೂಲ ದೇಹ ಎತ್ತರದ ಆಳು ನಡಿಗೆ ಮಂದ ಶನಿವಾರ ಸಂಜೆ ವೈಶ್ಯ ಮಹಾಜನರು ಆಂಜನೇಯನ ಗುಡಿಗೆ ಬಂದು ಸ್ವಾಮಿಯ ದರ್ಶನ ಮಾಡಿದ ಬಳಿಕ ಬ್ರಾಹ್ಮಣರಿಗೆ ತಲಾ ಒಂದೊಂದು ದಮ್ಮಡಿ ದಾನ ಮಾಡುವರು ಎಲ್ಲರೂ ಒಂದು ದಮಡಿ ಕೊಡ್ತಾ ಇದ್ದಾರೆ ಹೀಗೆ ತಿಪ್ಪಯ್ಯನ ಸಂಪಾದನೆ ವಾರಕ್ಕೆ ಸುಮಾರು ಹತ್ತು ಕಾಸು ಒಂದು ವಾರಕ್ಕೆ ಹತ್ತು ಕಾಸು ತಿಂಗಳಿಗೆ ನಲವತ್ತೈದು ಕಾಸು ಇದರ ಜೊತೆಗೆ ತಿಂಗಳಿಗೆ ಎರಡು ಏಕಾದಶಿ ಅಂದು ಸಂಜೆಯೂ ಸಂಪಾದನೆ ಎಂಟು ಹತ್ತು ಕಾಸು ಮಾರನೆಯ ದಿನ ವೈಶ್ಯರಲ್ಲಿ ದ್ವಾದಶಿ ಕಟ್ಟಲೆ ಕೊಡುವರು ಒಂದೊಂದು ಮನೆಯಲ್ಲಿ ಆರಾರು ಕಾಸಿನಂತೆ ನಾಲ್ಕೈದು ಮನೆ ಸೇರಿದರೆ ಇಪ್ಪತ್ತೈದು ಮೂವತ್ತು ಕಾಸು ಹೀಗೆ ಒಟ್ಟು ಎಂಬತ್ತೈದು ತೊಂಬತ್ತು ಕಾಸು ಇದು ಅವ್ರ ನಗದ ಸಂಪಾದನೆ ಇದರ ಮೇಲೆ ಶ್ರಾದ್ದಾದಿಗಳಿಂದ ಬಂದ ದಕ್ಷಿಣೆ ಪೂರ್ತಿ ಅಕೌಂಟೈಟ್ಬಿಟ್ಟಿದ್ದಾರೆ ಅವರು ಯಶಸ್ಸು ಬರ್ತಿತ್ತು ಇವರಿಗೆ ಅಂತ ದಕ್ಷಿಣೆ ಅದು ಸರಾಸರಿ ವರ್ಷಕ್ಕೆ ಒಂದೆರಡು ರೂಪಾಯಿ ವರ್ಷಕ್ಕೆ ಒಂದೆರಡು ರೂಪಾಯಿ ಹೀಗೆ ವರ್ಷದ ನಗದು ಸಂಪಾದನೆ ಹನ್ನೆರಡು ರೂಪಾಯಿ ಅದು ಬಹಳ ಧಾರಾಳವಾಗಿ ಲೆಕ್ಕ ಮಾಡಿದರೆ ದಯವಿಟ್ಟು ಗಮನಿಸಿ ವರ್ಷಕ್ಕೆ ಹನ್ನೆರಡು ರೂಪಾಯಿ ಆದಾಯ ಅಂದ್ರೆ ತಿಂಗಳಿಗೆ ಒಂದು ರೂಪಾಯಿ ಆದಾಯ ಅವರು ಬದುಕೋದು ಹೇಗೆ ಬದುಕೋದು ಹೀಗಿದ್ದರೂ ತಿಪ್ಪಾ ಭಟ್ಟರು ತ್ರಿಣೀಕೃತ ಪುರಂದರರಾಗಿದ್ದರು ಏನು ದುಃಖ ತಟ್ಟೋದಿಲ್ಲ ತಟ್ಟೋದಿಲ್ಲ ಅವರು ಯಾರಿಗೂ ತಲೆ ತಗ್ಗಿಸಿದ್ದಿಲ್ಲ ಮುಖ ಕಹಿ ಮಾಡಿದ್ದಿಲ್ಲ ತಾವು ನಗುತ್ತಾ ಇತರರು ನಗಿಸುತ್ತಾ ಸಂತೋಷದಿಂದ ಆಯುಷ್ಯವನ್ನು ಕಳೆದವರು ತಿಂಗಳಿಗೆ ಒಂದು ರೂಪಾಯಿ ಉತ್ಪನ್ನ ಇರುವಂಥ ಮನುಷ್ಯ ಸಂತೋಷವಾಗಿದ್ದದ್ದು ಅವರ ಕುಟುಂಬ ದೊಡ್ಡದಾಗಿತ್ತು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಬಂಧು ಬಳಗ ಎಲ್ಲರೂ ಇದ್ದರು ಒಂದು ರೂಪಾಯಿದಾಗೆ ಜೀವನ ಆಗಬೇಕು ಒಂದು ದಿವಸವತ್ತು ಪಾಭಟ್ರು ಕಿರಿಕಿರಿ ಪಟ್ಟವರಲ್ಲ ಆ ಜನಕ್ಕೆ ಬಡತನವೆಂಬುದರ ಅರಿವೇ ಇರಲಿಲ್ಲವೆನ್ನಿಸುತ್ತದೆ ಅಂತ ಬಡತನ ಅಂತ ಅನಿಸೋದೇ ಇಲ್ಲಲ್ಲ ಅಂತ ಅನಿಸ್ತು ಭಾಳ ಜನ ಆಗಿದ್ದರು ನಾನು ಹೊಡೆದವ್ರು ಹಾಗೇನೆ ಬಾಗೇವಾಡಿ ಆಚಾರ್ಯರು ಅಂತ ಏನೇನೂ ಇಲ್ಲ ಮನೇಲಿ ನಾನು ಗುರುಕುಲಕ್ಕೆ ಹೋಗಬೇಕು ಅನ್ನೋ ಮಜ ತೀರ್ಮಾನ ಮಾಡಿ ಗುರುಗಳ ಕಡೆ ಕಳಿಸಿದರು ವರ್ಷ ಹೋಗೋ ಉಪನಿಷತ್ ಪಾಠ ಮಾಡ್ಕೊಂಬ ಹೋಗು ಅಂತ ಕಳಿಸಿದರು ನನಗೆ ಈಗ ಅರ್ಥ ಆಗುತ್ತೆ ಅವಾಗ ಅರ್ಥ ಆಗ್ತಾರೆ ಸಣ್ಣ ಹುಡುಗ ನಾನು ಮನೇಲಿ ತುಂಬ ಬಡತನ ಆ ಮೂರ್ನಾಲ್ಕು ಕೋಣೆಯಲ್ಲಿ ಅಗ್ನಿಹೋತ್ರ ಆಗ್ತಿರೋದು ಯಾರ್ಯಾರು ವೇದಾಭ್ಯಾಸ ಮಾಡುವಂಥವ್ರು ಬೇರೆ ಬೇರೆ ಕಡೆಗೆ ಹೋಗೋದು ಮಾಡೋದು ಹುಡುಗರು ಈಗ ಬಂದವರು ಮಂತ್ರ ಸ್ತೋತ್ರ ಪಾಠ ಮಾಡೋರು ಕೆಳಗಡೆ ಉಪನಿಷಿದ ಪಾಠ ಇನ್ನೊಂದು ರೂಮಲ್ಲಿ ಹೀಗಾಗೋದು ನಮಗೆ ಗುರುಗಳಿಗೆ ಬಡತನ ಇದೆ ಅಂತ ಗೊತ್ತೇ ಆಗ್ತಿರಲಿಲ್ಲ ಏನೇನು ಇರಲಿಲ್ಲ ಮನೆಯಲ್ಲಿ ವರ್ಷಕ್ಕೊಂದು ಸಲ ನಮ್ಮ ಅಜ್ಜ ಕರ್ಕೊಂಡು ಹೋಗೋದು ಆ ಗುರುಪೂಜೆ ಉತ್ಸವ ಅಂತ ಮಾಡೋದು ನಾನು ನೆನಪಿದೆ ಈ ಬ ಭಂಡಾರಕೇರಿ ಸ್ವಾಮಿಗಳು ಬರೋರು ಬಂದು ನಮಗೆಲ್ಲ ಪರೀಕ್ಷೆ ಅದು ನೆನೆಸ್ಕೋಬೇಕಷ್ಟು ಅದ್ಭುತ ಅನಿಸುತ್ತೆ ಇಷ್ಟಿಷ್ಟು ಮಕ್ಕಳು ಹಿಡ್ಕೊಂಡು ವೇದಾಭ್ಯಾಸ ಮಾಡಿದಂಥವರೆಲ್ಲ ಚತುರ್ವೇದ ಓದೋರೆಲ್ಲ ಇರೋರು ಪರೀಕ್ಷೆ ಹೇಗಿರೋದು ನಮಗೆ ಅಂತಂದರೆ ನೋಡಿ ಅದು ಒಬ್ಬ ಮಠದ ಗುರುಗಳು ಮಾಡುವಂಥ ಕೆಲಸ ಹೇಗೆ ಪ್ರೋತ್ಸಾಹ ಕೊಡುವಂಥದ್ದೇ ಗುರುಕುಲ್ಗಳಿಗೆಲ್ಲ ಬಂದು ಇಬ್ಬರು ಶಿಷ್ಯರು ಜೋಳಿಗೆ ಹಿಡ್ಕೊಂಡಿರಬೇಕು ಪಕ್ಕದಲ್ಲಿ ಈ ನಾವು ಸಣ್ಣ ಸಣ್ಣ ಹುಡುಗರು ಯಾರಿರ್ತಾರಲ್ಲ ಸುಮಾ ವೆಂಕಟೇಶ್ ಸ್ತೋತ್ರ ರಾಘವೇಂದ್ರ ಸ್ತೋತ್ರ ಹೇಳುವಂಥವ್ರು ಕೆಲವರು ಸಣ್ಣ ಹುಡುಗರು ಅವ್ರಿಗೆ ಒಂದು ಜೋಳಿಗೆ ಹಿಡ್ಕೊಂಡು ಕೂತಿರ್ಬೇಕು ಅದ್ರಲ್ಲಿ ಬರೀ ಈ ಆಣೆ ನಾಲ್ಕಾಣೆ ಪಾವಲಿ ಅಂತ ಹೆಸರದಕ್ಕೆಲ್ಲ ಅವೆಲ್ಲ ಕಾಯಿನ್ಸ್ ಇರಬೇಕು ಅದ್ರೊಳಗೆ ಹೇಳೋ ಒಂದು ಮಂತ್ರ ಹೇಳೋ ಅಂತ ಸ್ವಾಮಿಗಳು ಹೇಳಬೇಕು ಒಂದೆಲ್ಲೋ ಮಂತ್ರ ನಿಲ್ಲಿಸೋರು ಮುಂದಿನ ಕಂಟಿನ್ಯೂ ಮಾಡಬೇಕು ನಾವು ಅದನ್ನು ಮಾಡಿದರೆ ಆ ಜೋಳಿಗೆಗಳ ಕೈ ಹಾಕಿ ಮುಷ್ಟಿಗೆ ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಡೋರು ತೊಗೊಂಡು ಹೋಗು ಅಂತ ಏನು ಎಂಟು ಹಣೆ ಹನ್ನೆರಡು ರೂಪಾಯಿ ಬಂದರೆ ಭಾರಿ ಖುಷಿ ಆವಾಗಲ್ಲ ಒಂದು ರೂಪಾಯಿ ಬಂತು ನನಗೆ ಅಂತ ಸ್ವಲ್ಪ ಮೇಲಿನ ಮಟ್ಟದವರು ಉಪನಿಷಿದ ಪಾಠ ಮಾಡ್ಕೊಳುವಂಥ ಹುಡುಗರಿದ್ರೆ ಅಲ್ಲಿ ಯಾವುದು ಎಂಟು ಅಣೆ ನಾಲ್ಕೆ ಇರಲಿಲ್ಲ ಒಂದೊಂದು ರೂಪಾಯಿದ ಕಾಯಿನ್ ಇರುವಂಥ ಒಂದು ಜೋಳಿಗೆ ಅದಕ್ಕೆ ಕೈ ಹಾಕಿಂಗೆ ಕೊಟ್ಟರೆ ಹದಿನೈದು ಇಪ್ಪತ್ತು ರೂಪಾಯಿ ಬರಬೇಕು ಗುರುಗಳು ಕೊಡೋರು ನಮಗೆ ವೇದಾಭ್ಯಾಸ ಮಾಡಿದಂಥವ್ರಿಗೆ ನೋಟ್ ಇರೋದು ಅದನ್ನ ಕೈ ಹಾಕಿ ಕೊಟ್ಟರೆ ಒಂದು ಐವತ್ತು ಅರುವತ್ತು ನೂರು ರೂಪಾಯಿ ಆ ಹುಡುಗರಿ ಬಹುಮಾನ ಅಂತ ಸ್ವಾಮಿಗಳು ಕೊಡೋರು ಆಮೇಲೆ ಗುರುಗಳಿಗೇನೋ ಕೊಡ್ತಿದ್ರು ಅವರು ಪೂಜೆ ಮಾಡಿದ್ದಕ್ಕೆ ಅಥವಾ ಗುರುಕುಲ ನಡೆಸಿದ್ದಕ್ಕೆ ಏನೋ ಕೊಡ್ತಾಯಿದ್ರು ಅನಿಸುತ್ತೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅದು ಆದರೆ ಎಷ್ಟೋ ಸಲ ನೆನಪಿದೆ ನನಗೆ ಒಂದು ಪನಿಷ್ಮೆಂಟ್ ಇರೋದು ನಮಗೆ ಅವಾಗ ನನಗೆ ಅದನ್ನ ನನಸ್ಕೊಂಡ್ರೆ ಇದನ್ನು ಕೇಳಿದಾಗ ಅದೇ ಕಣ್ಮುಂದೆ ಅದೇ ಚಿತ್ರ ಬರುತ್ತೆ ನನಗೆ ಅಂಥವ್ ನೋಡಿದವನು ನಾನು ಬೆಳಿಗ್ಗೆ ನಾಲ್ಕೂವರೆಗೆ ಹೋಗ್ಬೇಕು ನಾವು ಹೋದಾಗ ಕಟ್ಟು ಭಾಳ ಬಿಗಿ ಆ ಬಾವಿ ಮೇಲೆ ನೀರು ಸೇದ್ಕೊಂಡು ಬಾಮಿ ಸೇದುವಂಥ ಬಾಮಿ ನೀರು ಸೇದ್ಕೊಂಡು ತಣ್ಣೀರು ಸ್ನಾನ ಮಾಡಬೇಕು ನಿಮ್ಗೆ ಗೊತ್ತು ಧಾರವಾಡ ಭಾಳ ಥಂಡಿ ಥಂಡಿ ವಿಪರೀತ ಥಂಡಿ ಡಿಸೆಂಬರ್ ಜಾನುವರಿಯಲ್ಲಂತೂ ನಡ್ಕ ಆ ನೀರು ಎಳ್ಕೊಂಡು ತಲೆ ಮೇಲೆ ಹಾಕ್ಕೊಂಡ್ರೆ ಮಂತ್ರ ತಾನು ತಾನಾಗೆ ಬರಬೇಕು ನಡಿಗೆ ನಡಿಗೆ ಎಲು ಬೆಲ್ಲ ಬೋನ್ಸೆಲ್ಲ ಅಲಗಾಡಬೇಕು ಆ ಥರ ಇರೋ ತಂಡೀರು ಹಾಕ್ಕೊಂಡು ಆಮೇಲೆ ನನಗೆ ಶಿಶ್ ಶಿಕ್ಷೆ ಶಿಷ್ಯ ಏನು ಅಂದರೆ ನಮ್ಮ ಗುರುಗಳದ್ದು ಯಾವಾಗಲೂ ನಮ್ಮ ಕಡೆ ಬರ್ತಿರ್ಲಿಲ್ಲ ಇನ್ನೊಬ್ಬ ಸೀನಿಯರ್ ಹುಡುಗ ನಾವೆಲ್ಲ ಕ್ವಾಲಿಫೈ ಆಗಬೇಕಲ್ಲ ಗುರುಗಳ ಹತ್ರ ಹೋಗೋದಕ್ಕೆ ಒಬ್ಬ ಸೀನಿಯರ್ ಸ್ಟೂಡೆಂಟ್ ಒಬ್ರು ಕೂತ್ಕೋಬೇಕು ನಾವೆಲ್ಲ ಕೂತ್ಕೋಬೇಕು ಮಂತ್ರ ಅನ್ರೋ ಆ ಗುರುಗಳು ಇವ್ರ ಮಂತ್ರ ಹೇಗೆ ತಯಾರು ಮಾಡಿದ್ರೋ ಗೊತ್ತಿಲ್ಲ ಶಿಕ್ಷೆಯಲ್ಲಿ ಮಾತ್ರ ಚೆನ್ನಾಗಿ ತಯಾರು ಮಾಡಿದರು ಅಕಸ್ಮಾತಾಗಿ ಅನ್ನೂ ಆಗೊಂದು ಏನಾದರೂ ತಪ್ಪಾಯಿತು ಉಚ್ಚಾರ ಸರಿ ಆಗಲಿಲ್ಲ ಅಂದರೆ ಆ ಪಕ್ಕದಲ್ಲಿ ತಾಮ್ರದೊಂದು ಚಂಬು ಅದ್ರಲ್ಲಿ ನೀರಿರೋದು ಪಾಟ್ ಒಂದು ಮುಖಕ್ಕೆ ಉಗ್ಗೋದು ಉಗ್ಬಿಟ್ಟು ಹೋಗಿ ನಮ್ಮ ಸ್ನಾನ ನಮಗೆ ಉಗಿಸ್ಕೊಳ್ಳೋದೇನು ತೊಂದರೆ ಇರಲಿಲ್ಲ ಇನ್ನೊಂದು ಸಲ ಸ್ನಾನ ಮಾಡಬೇಕಲ್ಲ ಸ್ನಾನ ಮಾಡೋದು ಅಷ್ಟೇ ಅಲ್ಲ ಕಟ್ಟೆ ಮ್ಯಾಲೆ ಹುಣ್ಸೆಹಣ್ಣೆ ಇಟ್ಟಿದ್ದೀನಿ ನಾಲಿಗೆ ಉಚ್ಕೊಂಬ ಬೆಳಗ್ಗೆ ಐದು ಗಂಟೆಗೆ ನಾಲ್ಗೆ ಹಚ್ಕೊಂಡು ಹೋಗೋದು ಹುಣಸನ್ನಿಂದ ಆಮೇಲೆ ಒಂದ್ಸಲ ಗುರುಗಳು ಹೇಳಿದ್ರು ಎಲ್ಲರೂ ಮನೆಯನ್ನು ತೊಗೊಂಬನಿ ಹುಣಸೆನ ನೀವು ಅಂತ ಹೇಳಿದರು ಯಾಕಂದ್ರೆ ಎಷ್ಟು ಹುಣ್ಸೆನ ಕೊಟ್ಟರು ನಮಗೆಲ್ಲ ತಪ್ಪೋದೆ ನಾವೆಲ್ಲರೂ ನಾವು ಬಾಳೆ ಪ್ರಕಾರ ನೋಡ್ತಾ ಇದ್ವಿ ಕಿಟಕಿಯಿಂದ ಯಾರೊಬ್ಬರು ಸ್ನಾನ ಮಾಡ್ತಾನೆ ಇರೋರು ಆಗೋದು ಅದು ಎಷ್ಟು ಬಿಗಿ ಅದು ಎಷ್ಟು ವ್ಯವಸ್ಥೆ ಅದು ಯಾಕೆ ಹೇಳ್ತಿದ್ರು ಅಂದರೆ ನಮಗೆ ಸರಿಯಾಗಿ ಬರಲಿ ಅಂತಷ್ಟೇ ಆವಾಗ ನಮಗೆ ಗುರುಗಳಿಗೆ ಬಡ್ತನ ಇದೆ ಅಂತ ಅನ್ನಿಸ್ಲೇ ಇಲ್ಲ ನಮಗೆ ಗುರುಪೂಜೆ ಉತ್ಸವಕ್ಕೆ ಅಂತ ನಮ್ಮ ಅಜ್ಜ ಕರ್ಕೊಂಡು ಹೋಗೋದು ನಮ್ಮ ಅಜ್ಜಿ ನಮ್ಮ ಜೊತೆಗೆ ಬರೋದು ಆ ಗುರುಗಳಿಗೆ ಒಂದು ದೋತ್ರ ಕೊಡ್ತಿದ್ರು ಅನಿಸುತ್ತೆ ನನಗೆ ಗೊತ್ತಾಗ್ತಿದ್ದಿಲ್ಲ ಅವ್ರು ಕೊಟ್ಟು ನೋ ಅವ್ರ ಮಜ್ಜ ಕೊಡ್ತಿದ್ವಿ ಅಷ್ಟೇ ಆ ಗುರುಪತ್ನಿಗೆ ಒಂದು ಸೀರೆಯನ್ನು ಕೊಡೋದು ಉದ್ದ ದೀರ್ಘದಂಡ ನಮಸ್ಕಾರ ಹಾಕೋದು ನಮಸ್ಕಾರ ಪ್ರವರ ಹೇಳ್ಕೊಂಡು ಮಾಡೋದು ಅಷ್ಟೇ ಆಯ್ತು ಹೋಗು ಅಂತ ಇದ್ದಿರು ಆದರೆ ಅಜ್ಜ ಎಷ್ಟು ದುಡ್ಡು ಕೊಟ್ಟರು ಅವ್ರು ಎಷ್ಟು ತೊಗೊಂಡ್ರು ಒಂದೂ ಗೊತ್ತಾಗ್ತಿರ್ಲಿಲ್ಲ ಆದರೆ ಮುಂದೆ ನಾನು ಕಾಲೇಜಿಗೆ ಹೋಗೋಕ್ಕೆ ಬಂದಾಗ ಮನೆಗೆ ಒಂದು ಸಲ ಹೋಗಿದ್ದೆ ನನ್ನ ಗುರುಗಳಿಲ್ಲ ಅವಾಗ ಮನೆಗೆ ಹೋದಾಗ ಅವ್ರ ಮಕ್ಕಳು ನಡೆಸ್ತಾ ಇದ್ದಾರೆ ತುಂಬ ಕಷ್ಟ ಪರಿಸ್ಥಿತಿ ಅವ್ರ ಮಗ ನನ್ನ ಜೊತೆಗೆ ಗುರುಗಳು ಬ ನನ್ನ ಜೊತೆಗೆ ಬರ್ತಿರೋಂಥ ಕಲಿಯೋದಕ್ಕೆ ಅವನು ಹೇಳ್ದೆ ನಾನು ನಡ್ಸೋಕೆ ಆಗಲ್ಲ ಅನಿಸುತ್ತೆ ಮುಚ್ಚಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮುಚ್ಚೋದಕ್ಕೆ ಮನಸ್ಸಿಲ್ಲ ಅಪ್ಪ ಮಾಡಿದ್ದು ಅಗ್ನಿ ಒಮ್ಮೆಯೂ ಆರಿಲ್ಲ ಅದಿನ್ನು ಅವತ್ತಿಂದ ನಡ್ಕೊಂಬಂದಿದೆ ಹಾಗೇನೆ ಅಗ್ನಿಕಾರಿ ನಡ್ಕೊಂಡು ಬಂದಿದೆ ಮುಚ್ಚೋಕ್ಕೆ ಮನಸ್ಸಿಲ್ಲ ಆದ್ರೂ ನಡೆಸೋ ಶಕ್ತಿ ಇಲ್ಲ ಈಗ ಹೊಸ ಬದಲಾವಣೆಯ ಗಾಳಿ ಬಂದಾಗ ಅದು ಬದುಕೋತಾ ಇಲ್ಲ ಬದುಕ್ತಾ ಇಲ್ಲ ಯಾರೂ ಬರೋದಿಲ್ಲ ನಾನು ಕಲಿಸೋಗ್ತಾಯಿರಿದ್ದೀವಿ ಆದರೆ ಯಾರು ಬರೋದಿಲ್ಲಲ್ಲ ಕಲಿಯೋದಕ್ಕೆ ಹೀಗಾಗಿ ಅದು ಮುಚ್ತಾ ಇದ್ದೀನಿ ಅಂತ ಒದ್ದಾಡ್ತಿದ್ರು ಆಮೇಲೆ ಅವ್ನು ಹೇಳ್ತಿದ್ದ ನಮಗೆ ಗೊತ್ತಾಗ್ತಿದ್ದಿಲ್ಲ ಕಣೋ ವಾರಕ್ಕೆ ಐದಾರು ದಿವಸ ನಮ್ಮ ಅಪ್ಪ ಊಟ ಮಾಡ್ತಿರ್ಲಿಲ್ಲ ರಾತ್ರಿ ಅಂತ ಯಾಕೆ ಊಟ ಮಾಡ್ತೀರ ನಾವು ವೃತ ಅಂತ ತಿಳ್ಕೊತಿದ್ವಿ ನಾವು ಆ ಹುಡುಗ ಹೇಳಿದ್ದು ನನಗೆ ವೃತ ಅಂತ ಏನು ಇರಲಿಲ್ಲ ಮನೆಯಲ್ಲಿ ತಿನ್ನೋದಕ್ಕೆ ಅವಾಗ ಅಂತ ಆದರೆ ಒಂದು ದಿವಸ ಆದರೂ ನನಗೆ ಇರಲಿಲ್ಲ ಅಂಥೇಳಿ ಮರುದಿವಸ ಗಂಟು ಮುಖ ಹಾಕ್ಕೊಂಡಿದ್ದನ್ನು ಏನೇನೂ ಕಾಣಲಿಲ್ಲ ಎರಡೆರಡು ಏಕಾದಶಿ ಬರಬೇಕು ಒಂದು ಆದ್ಮೇಲೆ ಒಂದು ಎರಡು ಏಕಾದಶಿ ಮಾಡಿಕೊಂಡು ಬರೀ ಇದು ತೀರ್ಥದ ಮೇಲೆ ಇರಬೇಕು ಇದ್ಕೊಂಡು ಮರುದಿವಸ ಮತ್ತು ಗೋರಾಗಿ ವೇದ ಪಾಠ ಅದೇ ಗಡಿಸು ಅದೇ ಧ್ವನಿ ಅದೇ ಒಂಚೂರು ಕೂಡ ವ್ಯತ್ಯಾಸ ಆಗ್ತಿರಲಿಲ್ಲ ನನಗೀಗ ಅನಿಸುತ್ತೆ ಅವ್ರ ಶಕ್ತಿ ಹೊರಗಿಂದ ಬಂದದ್ದಲ್ಲ ಅದು ಒಳಗಿಂದ ಬರಬೇಕು ಈಗ ಬರಬೇಕಾದ್ರೆ ಮಾತಾಡ್ಕೋತಿದ್ವಿ ನಾವು ಇದು ಹೊರಗಡೆಯಿಂದ ಬಂದರೆ ಪೂರೈಸುವಂಥದ್ದಲ್ಲ ಇದು ಒಳಗಡೆಯಿಂದ ಬರಬೇಕು ಮುಖ್ಯ ಬರಬೇಕು ಆ ಇದ್ದವರು ಇವರೆಲ್ಲ ಅವ್ರು ಹೇಳ್ತಾರೆ ಎಷ್ಟು ಕಷ್ಟ ಆಯ್ತು ಅವ್ರಿಗೆ ಅಂದರೆ ವರ್ಷಕ್ಕೆ ನಗದು ಸಂಪಾದನೆ ಹನ್ನೆರಡು ರೂಪಾಯಿ ಭಾಳ ಹೆಚ್ಚಾದರೆ ಆದರೆ ಬಡತನದ ಅರಿವು ಕೂಡ ಬರಲಿಲ್ಲ ಅವ್ರಿಗೆ ಅಂತ ಅನಿಸುತ್ತೆ ನನಗೆ ಅಂತ ಹೇಳ್ತಾರೆ ಡಿ ವಿ ಸ್ವಲ್ಪ ಅಡುಗೆ ಊಟದ ವಿಷಯ ಬಂದಾಗ ಮಾತು ತುಂಬ ಚೆಂದಾಗಿ ಬರುತ್ತೆ ಅವ್ರಿಗೆ ಇಷ್ಟ ಭಾಳ ಊಟ ಗಿಟ ಕರೆದಿದ ಪದಾರ್ಥ ಇದ್ದರೆ ಇನ್ನೂ ಇಷ್ಟನೇ ಅವ್ರಿಗೆ ಭಾಳ ಇಷ್ಟ ಆ ವರ್ಣನೆ ಮಾಡಬೇಕಾದ್ರೆ ನೋಡ್ಬೇಕು ಅವ್ರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ನನಗನ್ಸುತ್ತೆ ಇದು ರೆಸಿಪಿ ಬುಕ್ ಇದು ಒಂದು ಅಡುಗೆ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಅಕ್ಕಯ್ಯಮ್ಮ ಪಾಕ ಪರಿಠವಣೆ ಅಂತ ಅಡಿಗೆ ಹೇಗೆ ಮಾಡ್ತಿದ್ದರು ಅವರು ಅಂತ ಅಡಿಗೆಯಲ್ಲಿ ಅಕ್ಕಯ್ಯಮ್ಮ ಎತ್ತಿದ ಕೈ ಆ ವರ್ಣನೆ ಮಾಡ್ತಾರೆ ನೋಡಿ ಹೇಗಿದೆ ಅದು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರಬೇಕು ಈಗಾದರೂ ಕೂಡ ಅವರು ಬಗೆ ಪಾಕಗಳನ್ನು ಮಾಡುತ್ತಿದ್ದರು ಅದರಲ್ಲಿ ಮೊದಲು ಹೇಳಬೇಕಾದದ್ದು ಕಜ್ಜಾಯ ಒಬ್ಬಟ್ಟು ಮಾವಿನಕಾಯಿ ಹುಳಿ ಇದು ಸುಮಾರು ಎಷ್ಟು ವರ್ಷ ಆದ್ಮೇಲೆ ಬರೆದದ್ದೋ ಗೊತ್ತಿಲ್ಲ ಇದು ಎಷ್ಟು ಸ್ಪಷ್ಟವಾಗಿರ್ಬೇಕಾದ್ರೆ ತಲೆಯಲ್ಲಿ ಅವರಿಗೆ ಅದು ಎಷ್ಟು ತಿಂದಿದ್ರೋ ಗೊತ್ತಿಲ್ಲ ಇವರು ಕಜ್ಜಾಯ ಮಾಡುವುದು ಕಷ್ಟದ ಕೆಲಸ ಹೋಲ್ ಪ್ರೊಸೆಸ್ ಕೊಡ್ತಾರೆ ಅವ್ರು ಹೇಗೆ ಮಾಡಬೇಕು ಅಂತ ಅದು ಬರೆಯೋ ರೀತಿ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮೊದಲು ಅಕ್ಕಿ ಒಳ್ಳೆಯದಾಗಿರಬೇಕು ಒಂದು ವ್ಯಕ್ತಿ ಚಿತ್ರಣ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಂತ ಹೇಳ್ತೀನಿ ನಾನು ಒಂದು ಶಿಲ್ಪ ಕತ್ತರಿಸಿದಾಗ ಮುಖ ಮಾತ್ರ ಅಲ್ಲ ಕಾಲಿನ ಉಗುರು ಚೆನ್ನಾಗಿ ಬಂದಿರಬೇಕು ನಮ್ಮ ಬಿ ಕೆ ಎಸ್ ವರ್ಮ ಒಂದು ಪೇಂಟಿಂಗ್ ಮಾಡಿದ್ರು ಕರ್ಕೊಂಡೋಗಿ ತೋರಿಸಿದ್ರು ಬನ್ನಿ ಸರ್ ತೋರಿಸ್ತೀನಿ ಪೇಂಟಿಂಗ್ ನಿಮಗೆ ಅಂತ ಭಾಳ ಚೆನ್ನಾಗಿರೋ ಪೇಂಟಿಂಗು ಇಷ್ಟು ದೊಡ್ಡದಿದೆ ಮನೇಲಿ ಅದು ಯಾರಿಗೆ ಕೊಟ್ಟರು ಗೊತ್ತಿಲ್ಲ ತುಂಬ ದೊಡ್ಡ ಪೇಂಟಿಂಗ್ ಅದರಲ್ಲಿ ಗುಹ ಶ್ರೀರಾಮನ್ನ ನದಿ ದಾಟಿಸಿದ್ದಾನೆ ದಾಟಿಸಿ ಅವನು ಕಾಲಿನ ಮೇಲೆ ಪಾದದ ಮೇಲೆ ಹೂ ಏರಿಸ್ತಾ ಆ ಚಿತ್ರ ಇಷ್ಟು ಅದ್ಭುತವಾಗಿತ್ತು ಅಂದರೆ ನಾನು ಹೇಳಿದೆ ವರ್ಮಾ ಇದು ಮನುಷ್ಯರು ಮಾಡೋದು ಅಲ್ಲಪ್ಪ ಇದು ಅಷ್ಟು ಅದ್ಭುತವಾಗಿದೆ ಆ ಹೂವಿಗೆ ಪಾದದ ಮೇಲೆ ಹೂವು ಏರಿಸುವಂತಹ ಗುಹ ಹಿಂಗೆ ನೋಡಿ ಆ ರಾಮನ್ ಮುಖನೇ ನೋಡ್ತಾ ಇದ್ದಾನೆ ಅವನ ಕಣ್ಣಲ್ಲಿರುವಂತಹ ಪ್ರೀತಿ ಆ ಗೌರವ ಕಣ್ ಅಷ್ಟು ಚೆನ್ನಾಗಿ ಬಂದಿದೆ ಆದ್ರೆ ಆ ಪಕ್ಕದ ಒಂದಿಷ್ಟು ಜನ ಇದ್ದಾರಲ್ಲ ಆ ಬೇಡನ ಗುಹನ ಅಂಬಿಗನ ಅವನ ಹೆಣ್ಮಕ್ಳು ಒಂದಿಷ್ಟು ಜನ ಪರಿವಾರದವರು ನಿಂತಿದ್ದಾರೆ ಅವರು ರಾಮನ ಮುಖ ನೋಡ್ತಾ ಇಲ್ಲ ಸೀತೆಯನ್ನು ನೋಡ್ತಾ ಇದ್ದಾರೆ ಅವರು ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ಅವ್ರ ಮನಸ್ಥಿತಿ ಹೆಂಗ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಸೀತೆಯ ಮುಖ ನೋಡಿ ಎಷ್ಟು ಚಂದ ಇದ್ದಾಳಲ್ಲ ಯಾಕೆ ಅಂತ ಹೇಳಾಕೆ ಆಭರಣ ನೋಡಿಕೊಂಡು ಆಕೆ ಮೂಗಿನ ನತ್ ನೋಡಿಕೊಂಡು ಇನ್ ಸೀರೆ ನೋಡ್ತಾರೆ ಕಾಲು ನೋಡ್ತಾ ಇದ್ದಾರೆ ರಾಮನ್ ನೋಡ್ತಾ ಇಲ್ಲ ಅವರು ಇನ್ನೊಂದಿಷ್ಟು ಜನ ಇದ್ದಾರೆ ನಂಬಿಗುರು ಅವ್ನ್ ಗುಹನ್ ನೋಡ್ತಾ ಇದ್ದಾರೆ ನಮ್ಮ ಲೀಡರ್ ಏನ್ ಮಾಡ್ತಾ ಇದ್ದಾನೆ ಅಂತ ಅವರು ನೋಡ್ತಿದ್ದಾರೆ ಇದೆಲ್ಲರ ಮಧ್ಯದಲ್ಲಿ ನಾವು ಗಮನಿಸಿದ್ದು ಅಂದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಅದೊಡ್ಡ ಪರ್ವ ಇದು ಕಾಡು ಕಾಡಿನೊಳಗೆ ಎಲೆ ಇದೆ ಎಲೆ ಬೇಕಾದಷ್ಟು ಉದುರು ಬಿದ್ದಿದೆ ಅಲ್ಲಿ ರಾಮನ್ ಎತ್ಕೊಂಡಿದ್ದಾನೆ ಅಲ್ಲಿ ಮುಂದೆ ಒಂದು ಕಲ್ಲಿದೆ ಕಲ್ಲಿನ ಮೇಲೆ ಒಂದು ಇರಿಬೆ ಕೂತ್ಕೊಂಡಿದೆ ಕಲ್ಲಿನ ಮೇಲೆ ಒಂದು ಸಣ್ಣ ಇರಿಬೆ ಆ ಇರಿಬೆ ನೆರಳು ಕೂಡ ಕಾಣತ್ತೆ ಇದು ಶ್ರೇಷ್ಠ ಕಲಾವಿದ ಮಾಡುವಂಥ ಕೆಲಸ ಆ ಕುಸಿರಿ ಕೆಲಸ ಅಂತೀವಲ್ಲ ಬರೀ ರಾಮನ್ ಮುಖ ಸಾಕು ಉಳಿದದ್ದು ನೋಡೋ ಕಾರಣ ಇಲ್ಲ ಅಂತ ಅದು ಮಹಾನ್ ಕಲಾವಿದ ಮಾತ್ರ ಮಾಡುವಂಥ ಕೆಲಸ ಕುಸಿರಿ ಕೆಲಸ ಮೈಕೆಲ್ ಆ್ಯಂಜಲೋ ಅವನ ಚರ್ಚಲ್ಲಿ ಪೇಂಟ್ ಮಾಡ್ತಾಯಿದ್ದ ಅಷ್ಟೆತ್ತರದ್ದು ಡೋಮದು ಆ ಗುಮ್ಮಟ ಅಷ್ಟೆತ್ತರ ಮೇಲೆ ಮಾಡಬೇಕಾದ್ರೆ ಏನು ಮಾಡ್ತಿದ್ದೋ ಸಾರ್ವೆ ಕಟ್ಕೊಂಡ್ಬಿಟ್ಟು ಅಂಗಾತ್ ಮಲ್ಕೊಂಡು ಹೀಗೆ ಪೇಂಟ್ ಮಾಡ್ತಾ ಇದ್ದಂತೆ ಎಷ್ಟೊಂದು ಜನ ಪೇ ದೇವತೆಗಳನ್ನು ಪೇಂಟ್ ಮಾಡ್ತಾ ಇದ್ದ ಒಬ್ಬ ಸ್ನೇಹಿತ ಬಂದ ಮೂರು ತಿಂಗಳಾದಮೇಲೆ ಇವನಲ್ಲೇ ಇದ್ದಾನಿ ಇನ್ನು ಏನು ಮಾಡ್ತೀವೋ ಮೈಕೆಲ್ ಆಂಜಲೋ ಅದನ್ನು ಅವತ್ತಿಂದ ಮಾಡ್ತಾ ಇದ್ದ ಸಾಕು ಕೆಳಗೆ ಬಾಯನ ಅನ್ನಂತೆ ಇಲ್ಲ ಇಲ್ಲ ಆ ಕಣ್ಣಿನ ಎವೇ ಬಿಡಿಸ್ತಾ ಇದ್ದೀನಿ ಚಿತ್ರಕ್ಕೆ ಅಂದಂತೆ ಇವನು ಹೇಳಿದಂತೆ ಹುಚ್ಚ ಇಲ್ಲಿ ನಿಂತ್ಕೊಂಡ್ರೆ ಕಣ್ಣಿನ ಎವೇನೇ ಕಾಣಿಸುತ್ತೋ ಅಲ್ಲಿ ಏನೂ ಕಾಣಿಸಲ್ಲ ಕಣ್ಣಿನ ಯವೆನೇ ಕಾಣಿಸಲ್ಲ ನೀನು ತೆಗೆದಿಲ್ಲ ಅಂತ ಗೊತ್ತೂ ಆಗೋಲ್ಲ ಯಾರಿಗೂ ಅಂತ ಹೇಳಿದಂತೆ ಅದು ಮೈಕೆಲ್ ಅಂಜನ ಹೇಳಿದಂತೆ ನನಗೆ ಗೊತ್ತಾಗತ್ತಲ್ಲಪ್ಪ ಉಳಿದವ್ರಿಗೆ ಗೊತ್ತಾಗತ್ತೋ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಾಗತ್ತಲ್ಲ ಮಾಡಿಲ್ಲ ಅಂಥೇಳಿ ಅದು ಅಪೂರ್ಣ ಆಗಬಾರ್ದು ಇದು ಪರಿಶ್ರಮ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಕ್ಕಿ ಒಳ್ಳೆಯದಾಗಿರಬೇಕು ಅಕ್ಕಿಯನ್ನು ನೆನೆ ಹಾಕಬೇಕು ಹದವರಿತು ಅದನ್ನು ನೆರಳಿನಲ್ಲಿ ಅರ ಹಾಕಬೇಕು ಮುಪ್ಪಾಗ ಮೂವಿಸ ಪಾಲು ಆರಿದ ಮೇಲೆ ಅದನ್ನು ಕಲ್ಲಿನ ಒರಳಿನಲ್ಲಿ ಮರದ ಒಣಕೆಯಿಂದ ಕುಟ್ಟಬೇಕು ಪೂರ್ತಿ ಒಣಗಿರಬಾರ್ದು ಪೂರ್ತಿ ಹಸಿವಿನೇ ಇರಬಾರ್ದು ಮುಕ್ಕಾಲು ಭಾಗ ಒಣಗಿರಬೇಕದು ಒಣಗಿದಾಗ ಅದನ್ನು ಹಾಕಿ ಮರದ ಇದರಿಂದ ಕುಟ್ಟಬೇಕದನ್ನು ಕಲ್ಲಿನ ಒರಳಲ್ಲಿ ಮರದ ಒಣಕೆಯಿಂದ ಕುಟ್ಟಬೇಕು ಕುಟ್ಟಿ ಹಿಟ್ಟು ಮಾಡಬೇಕು ಇದು ಮೊದಲನೇ ಘಟ್ಟ ಅಂಥೇಳಿಬಿಟ್ಟು ತಕ್ಷಣ ಕಂಪೇರ್ ಮಾಡ್ತಾರೆ ಈಗಿನ ಕಾಲದ ಫ್ಲೋರ್ಮಿಲ್ ಫ್ಲೋರ್ಮಿಲ್ ಯಂತ್ರದಲ್ಲಿ ಅಕ್ಕಿ ಬೀಸಿಸಿ ಮಿಕ್ಸರ್ ಯಂತ್ರದಲ್ಲಿ ದಿಢೀರ್ ಹಿಟ್ಟು ಮಾಡುವ ಜನಕ್ಕೆ ರಟ್ಟೆ ಬಿದ್ದು ಹೋದಿತು ಆ ಕ್ರಮದಿಂದ ಮಾಡೋಕ್ಕಾಗಲ್ಲ ಅಂತ ಆದರೆ ಈಗ ಆ ಪ್ರಯಾಸವೂ ಇಲ್ಲ ಆ ಗಮಲೂ ಇಲ್ಲ ಘಮಲು ಅಂದರೆ ಆ ವಾಸನೆ ಇದೆಯಲ್ಲ ರುಚಿ ಇದೆಯಲ್ಲ ಅದೊಂದು ಗಮ್ಮತ್ತದು ಅದಿಲ್ಲ ಬಲಿದ ತೆಂಗಿನಕಾಯಿ ತುರಿ ಹುರಿದ ಎಳ್ಳು ಮನೆಯಲ್ಲಾದ ಹೈಲಿನ ತುಪ್ಪ ಇವುಗಳಿಂದ ಕಜ್ಜಾಯಕ್ಕೆ ಬರುತ್ತಿದ್ದ ಘಮಲು ವರ್ಣಿಸಲಾದದ್ದು ನಾವು ಈಗ ಸಿಹಿಯನ್ನು ಕಾಣುತ್ತೇವೆ ಈಗ ಸಿಹಿಯಿಂದ ಅಂತಲ್ಲ ಸಿಹಿಯನ್ನು ಕಾಣುತ್ತೇವೆ ಬೆಲ್ಲ ಹಾಕಿದ್ದೆಲ್ಲ ಸಿಹಿಯಾಗಿರುತ್ತದೆ ಬೆಲ್ಲ ಹಾಕಿದ್ದೆಲ್ಲ ಸಿಹಿಯಾಗಿರುತ್ತದೆ ಆದರೆ ಪದಾರ್ಥಗಳ ಹದದಿಂದ ಬರತಕ್ಕದ್ದು ಘಮಲು ಸೀನೋ ಬಂತು ಆ ಘಮಲ್ ಇದೆಯಲ್ಲ ಎಷ್ಟೋ ಸಲ ನಮಗೆ ಅನಿಸಲ್ವಾ ಸಾರು ಅಂದರೆ ಮನೆ ಸಾರೇ ಹೊರಗಡೆ ಅಷ್ಟು ಬರೋಲ್ಲ ಎಷ್ಟೋ ಜನ ಹೇಳ್ತಾರೆ ನಮ್ಮ ಹುಡುಗ ಹೊರಗಿದ್ದು ಬಂದು ಊರಿನ ಒಂದ ತಕ್ಷಣ ಹೇಳ್ತಾನೆ ಅಮ್ಮ ಸಾರು ಮಾಡಿಬಿಡು ಹುಡುಕಿದೆಲ್ಲ ಸಿಗುತ್ತೆ ಅದು ಮನೆ ರುಚಿ ಬರೋಲ್ಲ ಎಲ್ಲೂ ಆ ಘಮಲು ಅಂತ ಅದೊಂದು ವಿಶೇಷ ಘಮಲು ಅದು ರುಚಿಯಲ್ಲ ಅದು ಘಮಲ್ ಅಂದರೆ ವಿಶೇಷವೇ ಅನಿಸುತ್ತೆ ಅದು ಆ ಸ್ಪೆಷಲ್ ರುಚಿ ಅದು ಅದು ಬರುತ್ತೆ ಆದರೆ ಪದಾರ್ಥಗಳ ಹದದಿಂದ ಬರತಕ್ಕದ್ದು ಘಮಲು ಹದ ತಿಳಿದುಕೊಳ್ಳಬೇಕು ಆ ಕೈಯ್ಯಮ್ಮನಿಂದ ಮಾವಿನಕಾಯಿ ಹುಳಿ ಎಂಬುದು ಈಗ ಬಹು ಅಪರೂಪ ಡಿವಿಜನೇ ಬರೆದರು ಅಪರೂಪ ಅಂತ ಆವಾಗ ಮೂವತ್ತು ನಲವತ್ತು ವರ್ಷಗಳಿಂದ ನಾನು ಅದನ್ನು ಕಂಡಿಲ್ಲ ಅವರು ಬರೆದು ನಲವತ್ತು ವರ್ಷ ಕಂಡಿಲ್ಲ ನನೀಗದನ್ನಂತ ಮುಳುಬಾಗಿನಲ್ಲಿ ಕಸಿ ಮಾವಿನಕಾಯಿಯೂ ಇರಲಿಲ್ಲ ಅಕ್ಕಯ್ಯಮ್ಮನವರು ಹಿಂದಿನ ನಾಡುಕಾಯನ್ನು ಅದು ಮುಪ್ಪಾಗ ಪಾಲು ಬಲತಿರುವಾಗ ಮೆತ್ತಗಾಗುವುದಕ್ಕೆ ಮುಂಚೆ ದೋರಗಾಯಿಯನ್ನು ಹೇಗೋ ಅದರ ಹುಳಿ ಮಿರಿಸಿ ಬೆಲ್ಲ ಸೇರಿಸಿ ಮಾಡುತ್ತಿದ್ದರು ನೋಡಿ ಎಷ್ಟು ವಿಚಾರ ಇದೆ ನೋಡಿ ಅಂದರೆ ಏನೋ ಮಾಡಿ ಹಾಕೋದು ಅಂತಲ್ಲ ಹೊತ್ತಾಯ್ತಲ್ಲ ಆ ಎತ್ತುಕೊಂಡು ತಿಂದು ಹೋಗಿ ಅಂತ ಏನೂ ಮಾಡಿ ಹಾಕೋದಲ್ಲ ಅದನ್ನು ಹೇಗೆ ಮಾಡಬೇಕು ಹಾಗೆ ಪರಿಷ್ಕಾರ ಮಾಡುವಂಥದ್ದು ಇದಕ್ಕೆ ಜೀವನದ ವ್ಯವಧಾನ ಇದೆ ಅಂತ ಹೇಳೋದು ನಾನು ಹಿಂದಕ್ಕೆ ಒಂದು ಸಲ ಎಲ್ಲ ಹೇಳಿದ್ದೆ ನಾನು ನಮ್ಮ ಅಜ್ಜ ಹೇಳ್ತಿದ್ದೆ ನೀವೆಲ್ಲ ತುಂಬ ಕಷ್ಟಪಡ್ತೀರಪ್ಪ ಕಷ್ಟ ಆಗಿದೆ ಲೈಫ್ ನಾವು ಸಣ್ಣವರ್ದಾಗ ಭಾಳ ಚೆನ್ನಾಗಿತ್ತು ಜೀವನ ಅಂತ ನಾನು ಇದು ಮುದುಕರು ಹಾಗೆ ಹೇಳೋದೆ ನಾವಿದ್ದಾಗ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ ನಾನು ವಯಸ್ಸಾದ ನನ್ನ ಮೊಮ್ಮಗನಿಗೆ ಹಂಗೆ ಹೇಳ್ತೀನಿ ನಾವಿದ್ದಾಗ ಭಾಳ ಚೆನ್ನಾಗಿತ್ತಪ್ಪಾ ಅಂತ ಹೇಳ್ತೀನಿ ಎಲ್ಲರೂ ಹಂಗೆ ಹೇಳೋದು ಅಂತ ಇಲ್ಲಪ್ಪ ವು ವಿರ್ ಲಿವಿಂಗ್ ಯು ಆರ್ ಸರ್ವೈವಿಂಗ್ ಅಂತ ನಾವು ಬದುಕ್ತಿದ್ವಿ ನೀವು ಹೇಗೋ ಪಾರಾಗ್ತಿರೋ ದಿನದಿಂದ ದಿನಕ್ಕೆ ಈಗ ನಾವು ಬದುಕೋದು ನಮಗೋಸ್ಕರ ಇಲ್ಲ ಗಡಿಯಾರ ನೋಡಿ ಓಡ್ತೀವಿ ಓಡ್ತೀವಿ ಓಡ್ತೇವೆ ಓಡ್ತೀವಿ ವ್ಯವಧಾನ ಅದಕ್ಕೂ ಇಲ್ಲ ನಮಗೂ ಆಗತ್ತೆ ಅವ್ನ ಸರ ತಿಂದು ಹೋಗಿ ಅಂದರೆ ಅದು ಕೊಟ್ಟಿದ್ದು ಏನೋ ಏನೋ ತಿಂದು ಹೋಗ್ಬಿಡ್ದು ಕೊಟ್ಟು ಆ ರುಚಿ ಇದೆಯಾ ಆ ಟೇಸ್ಟ್ ಇದೆಯಾ ಆ ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ಮಾತು ಹೇಳಬೇಕು ಅಂತ ಕೂಡ ಟೈಮ್ ಇಲ್ಲ ಯಾರಿಗೂ ನಮಗೀಗ ಅಲ್ವಾ ಚೆನ್ನಾಗಿದೆ ಅಂತ ಎಷ್ಟೋ ಜನ ಕಾಫಿ ಕುಡಿದ್ರೆ ಕಾಫಿನೊಟ್ಟಿನ ಕುಡಿದ್ಮೇಲೆ ಅಂದರೆ ಅದಕ್ಕೂ ಪರಿಸ್ಸತ್ತಿಲ್ಲ ಎಂಜಾಯ್ ಮಾಡುವಷ್ಟು ಆದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇದು ಹೇಗಿತ್ತು ಅಂದರೆ ನಾಡುಗಾಯನ್ನು ಕೃಷಿಕಾಯಿ ಇಲ್ಲ ಅಲ್ಲಿ ಗುಣಬಾಗಲಲ್ಲಿ ಆದರೂ ನಾಡುಗಾಯನ್ನು ಅದು ಪೂರ್ತಿ ಹಣ್ಣಾಗಿಲ್ಲ ಪೂರ್ತಿ ಬಲ್ತಿಲು ಕೊಡಲ್ಲ ಬರುತ್ತು ಮುಪ್ಪ ಮುಕ್ಕಾಲು ಭಾಗ ಸ್ವಲ್ಪ ಮೆತ್ತಗಾದಾಗ ಅದಕ್ಕೆ ಬೆಲ್ಲ ಸೇರಿಸಿ ಆ ಹುಳಿ ಮುರಿದು ಅದು ಮಾಡ್ತಿದ್ರಂತೆ ಅದು ಅನ್ನಕ್ಕೆ ಅನುಪಮವಾದ ಹುಳಿ ಅಂದರೆ ಹುಳಿ ಇಲ್ಲ ಪಾಯಸವೆಂದರೆ ಪಾಯಸ ನಿಮ್ಗೆ ಆಪ್ಷನ್ ಹೆಂಗೆ ಬೇಕಾದ್ರೆ ಕರ್ಕೊಳ್ಳಿ ಇದನ್ನು ಹುಳಿ ಅಂತ ಕರೀರಿ ಪಾಯಸ ಆದರೂ ಕರೀರಿ ಇದನ್ನು ಆ ಹುಳಿ ಸಿಹಿಗಳ ಬೆರಕೆ ಒಂದು ವಿಧವಾದ ಮಧು ಯಾಕೆ ಹೇಳ್ತೀರಿ ಅಂದರೆ ಡಿ ವಿ ಜಿ ವೇದಾಂತವನ್ನು ಎಷ್ಟು ಆಳಕ್ಕಿರೋದು ಅಷ್ಟೇ ಸುಂದರವಾಗಿ ಒಂದು ಅಡಿಗೆಯನ್ನು ವರ್ಣನೆ ಮಾಡ್ಬೋದು This is the mastery, one the show properly that no oneеб thick has <laughs> been unable to hide anymore and look at each other, so this <laughs> is an example, A ave they would know the affected condition of them were my good support in Me thu나 Джаябунcing home. Do not see the whole verse in Me thuna prostitute of the Anapadisha Abhisinal, Namdi Hanganabharata. They may eat several corn They be washed but they will triphapank. ಅದರ ಸೊಬಗ ನೋಡಬೇಕು ಅಂತ ಪರದೆ ಸರಿಸಿ ಆ ಜೇಬುನಿಸಾ ಹೊರಗಡೆ ಎಲ್ಲ ನೋಡ್ತಾ ಇದ್ಲಂತೆ ನೋಡುವಾಗ ಒಬ್ಬ ಹುಡುಗ ನಿಂತ್ಕೊಂಡಿದ್ದ ಅಲ್ಲಿ ಆ ಹುಡುಗನ ದೃಷ್ಟಿ ಬಿತ್ತು ದನ ಕಾಯ್ತಿದ್ದ ಹುಡುಗ ಅವನು ಚೆನ್ನಾಗಿರೋ ಹುಡುಗ ಅವನು ನೋಡ್ಬಿಟ್ಟು ಕರೆದ್ಲಂತೆ ಆಕೆ ಸಂಸ್ಕೃತ ಅಭ್ಯಾಸ ಮಾಡಿದ್ದವಳು ಅಣ್ಣ ಮುರಾದ ಸಂಸ್ಕೃತ ಚೆನ್ನಾಗಿ ಕಲ್ತಿದ್ದಾಳೆ ಸಂಸ್ಕೃತದಲ್ಲೋ ಅಥವಾ ಸಂಸ್ಕೃತ ಮಿಶ್ರ ಅಥವಾ ಉರ್ದುದಲ್ಲೋ ಆಕೆ ಅವನಿಗೆ ಮಾತಾಡ್ಸಿದ್ಲಂತೆ ನೀನು ಯಾರು ನಿನ್ನ ಜೀವನವೇನು ಎಂದು ಕೇಳಿದ್ಲಂತವು ಪ್ರಶ್ನೆ ಆ ಬಾಲಕ ಹೀಗೆ ಉತ್ತರ ಕೊಟ್ಟನಂತೆ ಬಾಲಕನ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ತರುಣಂ ಸರ್ಷಪ್ಪ ಶಾಖಂ ನವೋದನಂ ಪಿಚ್ಚಲಾನಿಚದ ಸುಂದರಿ ಗ್ರಾಮ್ಯ ಜನೋ ಮೃಷ್ಟಮಶನಾತಿ ಅಂತ ಹೇಳಿದಂತೆ ಅಂದರೆ ಏನರ್ಥ ಅಂದರೆ ಹೇಳ್ತಾರೆ ಎಳೆಯ ಹರವೆಯ ಸೊಪ್ಪಿನ ಪಲ್ಯ ಹರವೆಯ ಪಲ್ಯ ಎಳೆದಿರಬೇಕು ಎಳೆಯ ಹರವಿನ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಅನ್ನ ಮುಟ್ಟಿದರೆ ಬೆರಳು ಜಾರಿಸುವಂತಿರುವ ಗಡ್ಡೆ ಮೊಸರು ಬೆಳ್ಳ ಜಾರಿಸೋಂಗಿರ್ಬೇಕಂತೆ ಗಡ್ಡೆ ಮೊಸರು ನಮ್ಗೆ ಮೊಸರು ನನ್ನ ನೆನಪಾಗತ್ತೆ ನಮ್ಮೂರು ಕಡೆ ಕೊಲ್ಹಾರ ಅಂತ ಒಂದು ಊರು ಬರುತ್ತೆ ಬಿಜಾಪುರದಿಂದ ಬಾಗಲಕೋಟೆಗೆ ಬರಬೇಕಾದ್ರೆ ದಾರೀಲಿ ನೀವು ಯಾರಾದರೂ ಹೋದ್ರೆ ನೋಡಿ ಗೊತ್ತಿಲ್ಲ ನನಗೆ ಹೋಗಿ ಸಿಗದೆ ಹೋದ್ರೆ ನನ್ನ ಅದಿತ್ತು ನಾವಿದ್ದಾಗ ಚೆನ್ನಾಗಿತ್ತು ಕೊಲ್ಲಾರ ಅಂತ ಒಂದು ಊರು ಬರುತ್ತೆ ಕೊರ್ತಿ ಕೊಲ್ಲಾರ ಅಂತ ಅಲ್ಲಿ ನಾವು ಸಣ್ಣವರಿದ್ದಾಗ ಅಲ್ಲಿ ಹೋಗಬೇಕು ನದಿ ದಾಟಿ ಹೋಗೋದು ನದಿ ಪಾತ್ರ ಇರಲಿ ನಡ್ಕೊಂಡು ಹೋಗೋದೇ ಅದನ್ನು ಸುಮ್ಮನೆ ನನ್ನ ಮನೆ ನದಿ ದಾಟಿ ಆ ಕಡೆ ಹೋಗಿದ್ದೆ ಅಂತ ಹೋಗೋ ಉದ್ದೇಶ ಬೇರೆ ಇರ್ತಿತ್ತು ಅಲ್ಲಿ ಸಣ್ಣ ಸಣ್ಣ ಹೋಟೆಲು ಅವ್ನು ಹೋದ ತಕ್ಷಣ ಕೇಳೋಣ ಅಂಗಡಿಯವನು ನಿಮಗೆ ಮೊಸರವ್ಲಕ್ಕಿ ಬೇಕೋ ಅವಲಕ್ಕಿ ಮೊಸರು ಬೇಕೋ ಅಂತ ಎರಡು ಒಂದೇ ಅಲ್ವಾ ಅವಲಕ್ಕಿ ಮೊಸರು ಬೇಕೋ ಮೊಸರವಲಕ್ಕಿ ಬೇಕೋ ಅಂತ ಗೊತ್ತಿಲ್ಲದವ್ರು ಯಾರಾದರೂ ಅವಲಕ್ಕಿ ಮೊಸರು ಅಂದರೆ ಒಂದು ತಟ್ಟೆಯಲ್ಲಿ ಇಷ್ಟು ಅವಲಕ್ಕಿ ಹಾಕಿ ಒಂದು ಮೇಲೆ ಒಂದು ಸೌಂಟು ಮೊಸರು ಹಾಕಿ ಕೊಡೋನು ತಿನ್ನಿ ಅಂತ ಮೊಸರವಲಕ್ಕಿ ಅಂತಂದರೆ ಆ ಗಡಿಗೆ ಮಡಿಕೆಯಲ್ಲಿರಬೇಕು ಅದು ನಿಧಾನಕ್ಕೆ ಹಾಲನ್ನು ಕಾಯಿಸ್ತಾರೆ ಗಟ್ಟಿ ಹಾಲದು ಹಿಂಗೆ ಬಗ್ಸಿದ್ರೆ ಬೀಳೋಲ್ಲ ಅಷ್ಟು ಗಟ್ಟಿ ಮೊಸರು ಆ್ಯಕ್ಚುಲಿ ಚಾಕು ತೊಗೊಂಡು ಕೊರಿಬೇಕು ಅಷ್ಟು ಗಟ್ಟಿ ಮೊಸರು ಇರೋದು ಆ ಹೆಡಸು ಅಂದರೆ ಮೇಲಿನ ಕೆನೆ ಹಿಂಗೆ ಸರಿಸ್ಬೇಕಾದ್ರೆ ಬೆರಳಿಂದ ಕಿತ್ತಬೇಕನ್ನ ಹೀಗೆ ನಮ್ಮ ಬೆರಳಿನ ಗಾತ್ರ ದಪ್ಪ ಕೆನೆ ಇರೋದು ಅದ್ರ ಮೇಲೆ ಅದರೊಳಗೆ ಒಂದಿಷ್ಟು ಅವಲಕ್ಕಿ ಹಾಕಿ ಒಂದು ಉಪ್ಪಿನಕಾಯಿ ಇಟ್ಟು ಕೊಟ್ಬಿಡವನು ಮೊಸರವಲಕ್ಕಿ ಅಂದರೆ ಮೊಸರು ಜಾಸ್ತಿ ಅವಲಕ್ಕಿ ಒಂದು ಚೂರು ಇರೋದು ಹಾಗೆ ತಿಂದು ಮೊಸರು ಅವಲಕ್ಕಿ ತಿಂದು ಬಂದರೆ ನಾವು ಹೇಳಬೇಕು ಆ ಬೆರಳು ಜಾರಿಸುವಂಥದ್ದು ಅಂತ ನಮ್ಮ ಮನೇಲಿ ಗೊತ್ತಾಗ್ಬಿಡೋದು ನಾಲ್ಕು ಕೊಟ್ಟರೆ ಮೊಸರುಗಳಿಗೆ ತೊಳ್ಕೊಂಡು ಬರಬೇಕಾದ್ರೆ ಕೈ ಹಾಗೆ ನೀರಲ್ಲಿ ತೊಳ್ಕೊಂಡ್ರೆ ಹೋಗೋಲ್ಲ ನದಿ ದಂಡೆ ಮೇಲೆ ಮರಳಿಗೆ ಚೆನ್ನಾಗಿ ಉಜ್ಜಬೇಕು ಕೈ ಕೈ ಉಜ್ಜಿ ತಿಕ್ಕೊಂಡು ತೊಳ್ಕೊಂಡ್ಮೇಲೆ ಕೈ ಹೋಗಿ ಹೆಡಸು ಹೋಗಬೇಕು ಆ ಥರ ಇಲ್ಲ ಹೇಳ್ತಾರೆ ಹೇಗಿತ್ತು ಅಂದರೆ ಬೆರಳು ಜಾರಿಸುವಂಥ ಗಡ್ಡೆ ಮೊಸರು ಹೆಚ್ಚು ಖರ್ಚು ಖರ್ಚು ಊಟದಿಂದ ಹಳ್ಳಿಯ ಜನರು ಮುಷ್ಟಾಂಜನ ಮುಷ್ಟಾನ್ನ ಭೋಜನವನ್ನು ತೃಪ್ತರಾಗಿರುತ್ತಾರೆ ಅಂತ ಹೇಳಿದಂತೆ ಏನೂ ಬೇಕಾಗಿಲ್ಲಪ್ಪ ನಮಗೆ ಹರವೇ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಗಟ್ಟಿ ಮೊಸರು ಇದೇನೂ ಖರ್ಚಿಲ್ಲ ಅದಕ್ಕೆ ಅಲ್ಪ ವಿವೆಯನ ಸುಂದರಿ ಭಾಳ ಖರ್ಚಿಲ್ಲ ನಮಗೆ ಅಂಥೇಳಿ ಆರಾಮಾಗಿ ಮೃಷ್ಣಭಶನಾತಿ ಆರಾಮಾಗಿರ್ತೀವಿ ನಾವು ಅಂತ ಹೇಳಿದ್ರಂತೆ ಇದು ಎಪ್ಪತ್ತು ವರ್ಷಗಳ ಹಿಂದಿನ ಪರಿಣಾಮೆ ಅಂದರೆ ಅಪೇಕ್ಷೆಗಳೇ ಜಾಸ್ತಿ ಆಗಿರಲಿಲ್ಲ ನನಗೆ ಮನೆ ದಿವಸ ಒಬ್ಬರು ಕೇಳ್ತಾಯಿದ್ರು ಯಾಕೆ ಹಿಂಗೆ ಕಾಂಪ್ಲೆಕ್ಸ್ ಆಯಿತು ನಮ್ಮ ಲೈಫ್ ಇವತ್ತು ಅಂತ ಅದು ಹೇಳ್ತಿದ್ದೆ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತ ಮಾತಾಡ್ತೀವಿ ನಮಗೆ ತುಂಬ ದ್ವೊಂದುಗಳು ಬಂದಾಗ ಅದನ್ನು ಸರಿ ಮಾಡೋದು ಹೇಗೆ ಅಂತ ಯಾಕೆ ಬಂತು ಅಂದರೆ ಆಪ್ಷನ್ಸ್ ಕಾಸ್ ಕಾನ್ಫ್ಲಿಕ್ಟ್ಸ್ ನಿಮಗೆ ಆಯ್ಕೆಗಳು ಹೆಚ್ಚಾದಷ್ಟು ಮನಸ್ಸಲ್ಲಿ ದ್ವಂದ್ವ ಹೆಚ್ಚಾಗತ್ತೆ ಮನೇಲಿ ಬರಿ ಅನ್ನ ಸಾರು ಒಂದೇ ಇದ್ದರೆ ದ್ವಂದ್ವ ಇಲ್ಲ ಅನ್ನ ಸಾರು ಊಟ ಮಾಡಿ ಹೋಗ್ತೀವಿ ಈಗ ನಾವು ಒಂದು ಸಂಸಾರ ಯಾರಾದರೂ ಹೋಟೆಲಿಗೆ ಈ ನಾರ್ತ್ ಇಂಡಿಯನ್ ಡಿಶ್ ಬರುತ್ತಲ್ಲ ನಾಲ್ಕು ಜನ ಅಪ್ಪ ಅಮ್ಮ ಮಗ ಮಗಳು ಹೋಟೆಲಿಗೆ ನಾಲ್ಕು ಜನ ಒಂದೇ ಪದಾರ್ಥ ಆರ್ಡರ್ ಮಾಡೋದನ್ನು ಕಾಣೋದಿಲ್ಲ ನಾವು ಆ ಸಣ್ಣ ಪುಸ್ತಕ ಕೊಡ್ತಾರೆ ಒಂದು ಐವತ್ತು ಪೇಜಿಂದು ಅದು ಓದ್ತಾ ಇರಬೇಕು ಒಂದು ನೂರು ಥರದ ತರಕಾರಿ ಅದು ಯಾಕೆ ಕೊಡ್ತಾರೆ ಅಂದರೆ ಅದು ನಿಮಗೆ ಕುತೂಹಲ ಹುಡ್ಸೋಕ್ಕೂ ಇರುತ್ತೆ ವಾರ್ನಿಂಗೂ ಇರುತ್ತೆ ಕುತೂಹಲ ಹುಡ್ಸೋಕ್ಕೆ ಲಿಸ್ಟ್ ಇದೆ ಪಕ್ಕದಲ್ಲಿ ರೇಟ್ ಬೋರ್ಡ್ ಇದೆ ಅದು ನೋಡಿದರೆ ಎಷ್ಟು ಥರ ಇದು ಏನು ವ್ಯತ್ಯಾಸ ಇದೆಯಾ ಅಂತ ಅನಿಸುತ್ತೆ ಆದರೂ ಕುತೂಹಲ ಹೆಂಗಿದೆ ಗೊತ್ತಾ ಇದೆಯಾ ಹೋ ಸಲ ಇದನ್ನು ಈ ಸಲ ಇದನ್ನು ಕೊಡು ಅಂತಕೊಳ್ಳೋದು ಅಪ್ಪ ಹೇಳ್ತಾ ನನಗೆ ಅದು ಬೇಡ ನನಗಿದು ಕೊಡು ಎಷ್ಟು ಆಪ್ಷನ್ ಜಾಸ್ತಿ ಆಗ್ತದೋ ಅಷ್ಟು ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತದೆ ಅಂತ ಕೇಳ್ತಾರೆ ಆಪ್ಷನ್ಸ್ ಆರೆ ಕಾಸ್ ಫಾರ್ ಕಾನ್ಫ್ಲಿಕ್ಟ್ಸ್ ಮೊದಲು ಕಾರು ಎರಡೋ ಮೂರೋ ಕಾರು ಅಂಬಾಸಡರು ಆ ಅಂಬಾಸಡರ್ ಕಾರು ದೇವರೇ ಪಾರ್ ಮಾಡ್ಬೇಕಾಗ ಹಂಗಿತ್ತು ಅದಕ್ಕೆ ಯಾರೋ ಹೇಳ್ತಿದ್ರಂತೆ ಬಿರ್ಲ ತೀರ್ಕೊಂಡ ಮೇಲೆ ಸ್ವರ್ಗಕ್ಕೆ ಹೋದಾಗ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರಂತೆ ಅವ್ರಿಗೆ ಆಶ್ಚರ್ಯ ಆಯ್ತಂತೆ ಏನು ಸ್ವರ್ಗಕ್ಕೆ ಕರ್ಕೊಂಡ್ಬಿಟ್ರೆ ನನ್ನ ಭಾರಿ ಬಿಸ್ನೆಸ್ ಮ್ಯಾನ್ ನೋಡಿದ್ದೀರಿ ನಾನು ಯಾಕೆ ಕರ್ಕೊಂಡ್ಬಂದರು ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ ಸ್ವರ್ಗದ ಪಾಲಕರು ದ್ವಾರ ಅಯ್ಯೋ ನಿಮ್ಮಷ್ಟು ರಾಮನಾಮ ಯಾರು ಧ್ಯಾನ ಮಾಡಿಸಿದ್ದಾರೋ ಜಗತ್ತಿಗೆ ನಾನೇನು ಮಾಡಿದೆ ಅಂದ್ರಂತೆ ಅದು ಏನು ತಯಾರು ಮಾಡಿದ್ದೀರಿ ಸ್ವಾಮಿ ತೊಗೊಂಡವಲ್ಲ ಅಯ್ಯೋ ರಾಮ ಯೋ ರಾಮ ಯೋ ರಾಮ ಅಂತಾರೆ ಹೀಗಾಗಿ ರಾಮರಾಮ ನಿಮ್ಮಷ್ಟು ಅನಿಸಿದವ್ರು ಯಾವ ಸಾಧು ಸಂತರು ಅನಿಸಿಲ್ಲ ಅಂತ ಹೇಳಿದರು ಅದಕ್ಕೆ ನಿಮಗೆ ಅದೊಂದು ಕೊಡ್ತೀವಿ ಅಂತ ಹಾಗೆ ಕಾರು ಒಂದು ಎರಡೇ ಮೂರೇ ಇರೋದು ಜಾಸ್ತಿ ಇರಲಿಲ್ಲ ಚಾಯ್ಸ್ ಇರಲಿಲ್ಲ ಈಗ ನೀವು ಹೋದರೆ ಎಷ್ಟು ಚಾಯ್ಸ್ ಇದೆ ಅದು ಎಷ್ಟು ಚೆನ್ನಾಗಿತ್ತು ಜೀವನದ ಮೂರು ಎಷ್ಟು ಚೆನ್ನಾಗಿತ್ತು ಹರವೇ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಅನ್ನ ಗಟ್ಟಿ ಮೊಸರು ಸಾಕು ತೃಪ್ತರಾಗಿರ್ತೀವಿ ನಾವು ಅಂತ ಒಂದು ಅವಿವೇಕ ಮಾಡ್ಕೊಂಡದ್ದನ್ನು ಡಿ ವಿಜಿ ಬರೀತಾರೆ ಅವಿವೇಕ ಏನು ಮಾಡ್ಕೊಂಡಿದ್ವಿ ನಾವು ಮಕ್ಕಳಾಗಿ ಎಲ್ಲ ಮಾಡುವಂಥದ್ದೇ ವರ್ಣನೆ ಮಾಡ್ಕೊಂಡಿದ್ದಾರೆ ಒಂದು ದಿವಸ ದ್ವಾದಶಿ ಅಂತ ಊಟ ಮಾಡಿ ಶಾಲೆಗೆ ರಜಾ ಹುಡುಗರ ಕೆಲಸ ಏನಾದ್ರೆ ನಾವು ಎಂಟು ಹತ್ತು ಮಂದಿ ವಿದ್ಯಾರ್ಥಿಗಳು ಒಂಬತ್ತು ಗಂಟೆಯ ಸುಮಾರಿಗೆ ಸೇರಿದ್ದೆವು ರಜೆ ಇದ್ದಾಗ ಎಂಬತ್ತು ಹತ್ತು ಸೇರಿದ್ರು ಅಂದರೆ ಏನೋ ಒಂದು ನಿಶ್ಶಿಫ್ ಇದೆ ಅಂತ ಗ್ಯಾರಂಟಿ ಏನು ಮಾಡ್ತಾರೆ ಅಂದರೆ ಊರಿನ ಪೂರ್ವದ ಕಡೆಗೆ ನರಸಿಂಹತೀರ್ಥಕ್ಕೆ ಹೋಗುವ ರಸ್ತೆಯಲ್ಲಿ ನಮ್ಮ ಶಿಕಾರಿ ಪ್ರಾರಂಭ ಶಿಕಾರಿ ಬೇಟೆ ಆಡೋದು ಬೇಟೆ ಆಡೋದು ಪ್ರಾಣಿಗಳನ್ನೆಲ್ಲ ಇವರು ಗಿಡ ಹತ್ತಿ ಹಣ್ಣು ಹೊಡಿಬೇಕು ಮೇಲಿಂದ ಶಿಕಾರಿ ಸಾಲು ಮರಗಳಲ್ಲಿ ನೇರಳೆ ಮರಗಳು ಹೆಚ್ಚು ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಮರದ ಮೇಲೆ ಹಚ್ಚಿ ಹತ್ತಿ ಯಥೇಷ್ಟವಾಗಿ ಹಣ್ಣು ತಿಂದೆವು ನೇರಳೆ ಯಥೇಚ್ಛವಾಗಿ ಸಾಕಷ್ಟು ತಿಂದಿರಬೇಕಿವರು ಮರದಿಂದ ಇಳಿದ ಮೇಲೆ ನಾವು ಮಾಡಿದ್ದನ್ನು ಯಾರಾದರೂ ಕಂಡು ಹಿಡಿದಾರೆ ಎಂಬ ಭಯ ನಮ್ಮಲ್ಲಿ ಬಂತು ಮುಚ್ಚೋಕ್ಕಾಗಲ್ಲಲ್ಲ ನೇರಳೆ ಹಣ್ಣು ತಿಂದ ಮೇಲೆ ನಾಲಿಗೆಲ್ಲ ನೀಲಿಯಾಗಿರುತ್ತೆ ಅದು ಮುಚ್ಕೋಬೇಕಾರೆ ಅದಕ್ಕೇನು ಮಾಡಿದ್ರು ಅಂದರೆ ಅದಕ್ಕೊಂದು ಹೇಳ್ತಾರೆ ನೇರಳೆ ಹಣ್ಣು ನೆಗಡಿ ಕೆಮ್ಮು ತರತಕ್ಕದೆಂದು ಅಪವಾದ ಅದಕ್ಕೆ ನೇರಳೆ ಹಣ್ಣಿಗೆ ಅಪವಾದ ಇದೆ ತಿಂದರೆ ನೆರಳು ನೆಗಡಿ ಬರುತ್ತೆ ಅಂತ ಆದ್ದರಿಂದ ನಾಲಿಗೆ ಮೇಲಿನ ನೀಲಿಯನ್ನು ಕಳೆಯಬಲ್ಲ ವಸ್ತುವನ್ನು ಹುಡುಕತೊಡಗಿದೆವು ಅದು ಹುಣಸೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಹೊಟ್ಟೆ ತುಂಬ ನೇರಳೆ ಹಣ್ಣು ತಿಂದಿದ್ದಾರೆ ಈ ನಾಲಿಗೆ ಮೇಲಿಂದ ಅದು ಗುರುತು ಹೋಗಬೇಕು ಅಂತ ಹೇಳಿ ಹುಣ್ಸೆಕಾಯಿ ಹುಡುಕೋದು ಹತ್ತಿದ್ರು ಹುಣಸೆ ಮರದ ಮೇಲೆ ಹತ್ತಿ ಹುಣಸೆಕಾಯಿಯೂ ಸಾಕಷ್ಟು ತಿಂದೆವು ಬಹಳ ದೊಡ್ಡ ಸಾಹಸವನ್ನು ಮಾಡಿದೆವು ಎಂದು ಮೈಮರೆತು ಸ್ಕೂಲಿಗೆ ಬಂದೆವು ಆವಾಗೇನಾಯಿತು ಅಂತ ನಾವು ಅಲ್ಲಿಗೆ ಬರುವ ವೇಳೆಗೆ ನಮ್ಮ ತಂದೆ ಒಂದು ದೊಡ್ಡ ಕನ್ನಡಿಯನ್ನು ಸಿದ್ಧಪಡಿಸಿಕೊಂಡಿದ್ದರು ಒಂದು ಕನ್ನಡಿ ತಂದೆ ನಮ್ಮ ಒಬ್ಬೊಬ್ಬರನ್ನು ಕರೆದು ನಾಲಿಗೆ ನೀಡು ಎನ್ನುವುದು ಕನ್ನಡಿ ತೋರಿಸುವುದು ಪ್ರತಿಯೊಬ್ಬರೂ ನಾಲಿಗೆ ತೋರಿಸೋದು ಆಗ ನಮಗೇ ಗೊತ್ತಾಯಿತು ನಮ್ಮ ಕಳ್ಳತನದ ಗುರುತು ಅಳಿಸಿ ಹೋಗಿರಲಿಲ್ಲ ಎಂದು ಆಮೇಲೆ ಏನು ಮಾಡಿದರು ನನಗೆ ಕೊಂಚ ಬೆತ್ತದ ಸೇವೆಯೂ ಅವ್ರ ತಂದೆ ಸ್ವಲ್ಪ ಕೋಪ ಚೆನ್ನಾಗಿ ಹೊಡೆದಿದ್ದಾರೆ ನಾವು ಗುಸಗುಸ ಮಾತಾಡಿಕೊಂಡೆವು ನಮ್ಮ ಸಾಹಸವನ್ನು ಯಾರು ತಿಳಿಸಿರಬಹುದು ನಮ್ಮ ತಂದೆಗೆ ಅಂತ ಈ ಸಾಹಸ ನಾವು ಬೆಳಿಗ್ಗೆ ಗಂಟೆಗೆ ನಾವು ಅಲ್ಲೇ ಪ್ಲ್ಯಾನ್ ಮಾಡಿಕೊಂಡಿದ್ದು ಯಾರು ಹೇಳಿದಿರಬೇಕು ನಮ್ಮ ತಂದೆಗೆ ಅಂತ ಆ ದಿನ ಸಂಜೆ ಗುಟ್ಟು ತಾನಾಗಿ ಹೊರಗೆ ಬಂತು ವೆಂಕಟರಾಮ ಭಟ್ಟು ನಗು ನನ್ನನ್ನು ಕೇಳಿದರು ಗಟ್ಟಿಯಾಗಿ ಹೊಡೆದನೋ ಮೆತ್ತೆ ಹೊಡೆದ್ನೋ ನಿಮ್ಮಪ್ಪ ಗಟ್ಟಿಯಾಗಿ ಹೊಡಿಬೇಡ ಅಂದು ಹೇಳಿದ್ದೆ ಅದು ಬೇರೆ ಗಟ್ಟಿಯಾಗಿ ಹೊಡಿಬೇಡ ಅಂತ ಹೇಳಿದರು ಅಂತ ಹೊಡಿ ಅಂತ ಆದರೆ ಜಾಸ್ತಿ ಹೊಡಿ ಬೇಡ ಮೆತ್ತ ಹೊಡಿ ಅಂತ ಹೇಳಿದ್ದಾರೆ ಆ ಬೆಳಗ್ಗೆ ವೆಂಕಟರಾಮ ಭಟ್ರು ಯಾಕಾಯಿತು ಅಂತಂದರೆ ಕುದುರೆ ಮೇಲೆ ಕುಳಿತು ಯಾವುದೋ ಹಳ್ಳಿಯಿಂದ ಹಿಂತಿರುಗುತ್ತಿದ್ದರು ನಾನು ಮರದ ಮೇಲೆ ಇದ್ದದ್ದನ್ನು ನೋಡಿದ್ದರು ಅಲ್ಲಿ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ ಇಳಿಯೋ ಅಂತ ಹೇಳಬೇಕಾಯ್ತು ಮಾಡಲಿಲ್ಲ ಹಾಗೆ ಮಾಡದೆ ದಾರಿಯಲ್ಲಿ ನನ್ನ ತಂದೆಯನ್ನು ಕಂಡಾಗ ಅವರ ಸಂಗಡ ಹೇಳಿದರು ಇದಕ್ಕೆ ಕಾರಣವನ್ನು ಭಟ್ರೇ ವಿವರಿಸಿದರು ಯಾಕೆ ಹಂಗೆ ಮಾಡಿದೆ ಅಂತ ವಿವರಿಸ್ತಾರೆ ಹೇಳಿ ಹ್ಯಾಕೆ ಚೆಂದಾಗಿ ಜೀವನ ವರ್ಣನೆ ಮಾಡೋದು ನೇರಳೆ ಹಣ್ಣು ತಿಂದದ್ದು ತಪ್ಪಲ್ಲ ಮಗು ನಾಲ್ಕು ಹಣ್ಣು ತಿಂದರೆ ಏನಾಗುತ್ತದೆ ಮೈಯನ್ನು ಅದಕ್ಕೆ ಒಗಿಸಿಕೊಳ್ಳಬೇಕು ಮತ್ತು ಹುಡುಗರು ಸಂತೋಷಕ್ಕೆ ಭಂಗ ಮಾಡಬಾರದು ಆದರೆ ಇರುವ ಅಪಾಯವನ್ನು ಅವರಿಗೆ ತಿಳಿಸಬೇಕು ನೋಡಿ ಹುಡುಗರು ತಿಂದರೆ ತಪ್ಪಿಲ್ಲ ಅವರು ಸಂತೋಷಕ್ಕೂ ಅಡ್ಡ ಬರಬಾರ್ದು ಆದರೆ ಒಂದು ಅಪಾಯ ಇದೆ ಅಲ್ಲಿ ಏನಪಾಯ ಅಂದರೆ ನೇರಳೆ ಮರದಲ್ಲಿ ಅಪಾಯವಿರುವುದು ಅದರ ರೆಂಬೆಗಳಲ್ಲಿ ರೆಂಬೆಗಳು ಬೇಗ ಮುರಿಯುತ್ತವೆ ಮುರಿದು ಕೆಳಗೆ ಬಿದ್ದರೆ ಹುಡುಗರ ಕೈಯೋ ಕಾಲು ಮುರಿದಿತ್ತೆಂದು ಭಯ ನಮ್ಮಲ್ಲಿ ಕಡೆ ನುಗ್ಗೆ ಗಿಡ ಹಾಕ್ತಾರೆ ಕೆಲವು ಹುಡುಗರು ನುಗ್ಗೆ ಗಿಡ ಆಗಲಿ ನೇರಳೆ ಹಣ್ಣಿನ ಗಿಡ ಆಗಲಿ ಅವು ಗಟ್ಟಿಯಲ್ಲ ಟೊಂಗೆ ತಕ್ಷಣ ಮುರಿದು ಹೋಗ್ತದೆ ಅದಕ್ಕೆ ಅವರು ಹೇಳ್ದೇನೆ ತಳಗೆ ಬಂದು ಹೇಳಿದ್ದಾರೆ ಇದಕ್ಕೋಸ್ಕರ ಹುಡುಗರನ್ನ ಎಚ್ಚರಿಸುವಂತೆ ಹೇಳಿದೆ ನಿಮ್ಮ ಅಪ್ಪನ ಕೈ ಪೆಟ್ಟು ಜೋರಾದದ್ದು ಹೋಗ್ಲಿ ಬಿಡು ಅಂತ ಹೇಳಿದ್ರಂತೆ ಅದು ಇವ್ರು ಹೇಳ್ತಾರೆ ನಮ್ಮ ತಂದೆ ಆ ಹೊತ್ತು ಹೆಚ್ಚು ಬಲವಾಗಿಯೇನು ಹೊಡೆದಿರಲಿಲ್ಲ ಅಂತ ಜಾಸ್ತಿ ಜೋರಾಗ್ತಿಂದ ಅಭ್ಯಾಸ ಇತ್ತು ಇದೇನು ಜಾಸ್ತಿ ಅನಿಸ್ಲಿಲ್ಲ ಹೇಳಿದಿರಂತೆ ಹೊಡೆದಿಲ್ಲ ನಗ್ತಾ ಇದ್ದರು ನಮ್ಮಪ್ಪ ಅಂತ ಅಂದ್ರೆ ಉದ್ದೇಶ ಇತ್ತು ಮಕ್ಕಳಿಗೆ ನೇರಳು ಹೆಣ್ಣು ತಿನ್ನಬಾರದು ಅಂತ ಬಂದ ಇಲ್ಲ ತಿನ್ಬೇಕು ಅದು ತುದಿಗೆ ಹೋಗ್ಬೇಡ ಮುರಿದು ಹೋಗ್ತದೆ ಅಂತ ಹೇಳುವುದನ್ನು ಅವ್ರ ವೆಂಕಟರಾಮ ಶಾಸ್ತ್ರಿಗಳು ಚೆನ್ನಾಗಿ ಮಾಡಿದರು ಅಂತ ಇವ್ರ ಮನೆಗೊಬ್ಬರು ಶಿವಶಂಕರ ಶಾಸ್ತ್ರಿಗಳು ಅನ್ನೋರು ಬರ್ತಾ ಇದ್ರಂತ ಅವ್ರ ಮನೆಗೆ ಅದರಲ್ಲಿ ಶಿವಶಂಕರ ಶಾಸ್ತ್ರಿ ನಾನು ನೂರು ಸಲವಾದರೂ ನೋಡಿರಬಹುದು ನಮ್ಮ ಮನೆಗೆ ಬಂದಾಗ ನೋಡಿದಿರಂತೆ ಅವರ ಬಟ್ಟೆ ಚಿಂದಿ ಇಲ್ಲದ್ದನ್ನು ಒಮ್ಮೆಯೂ ಕಂಡಿಲ್ಲ ಯಾವಾಗಲೂ ಚಿಂದಿ ಚಿಂದಿ ಚಿಂದಿ ಗಂಟು ಹಾಕ್ಕೊಂಡಿರ್ಬೇಕಂತ ಗಂಟು ಹಾಕ್ಕೊಂಡಿರೋರು ಆ ಬಟ್ಟೆ ಹರಕಲು ಎಂಬುವರ ಪರವೆಯೂ ಅವರಿಗಿಲ್ಲ ಹರಕಲು ಬಟ್ಟೆಯನ್ನು ಹೊಲಿಯುತ್ತಿರಲಿಲ್ಲ ಹರಿದ ಅಂಚುಗಳನ್ನು ಕೈಯಿಂದ ಗಂಟು ಹಾಕುತ್ತಿದ್ದರು ಯಾವಾಗಲೂ ಅವರ ಮೈ ಮೇಲೆ ಗಂಟುಗಳ ಚಿಂದಿಗಳು ಕಣ್ಮು ಚಿತ್ರ ತೊಗೊಂಡ್ಬರ್ಬೇಕು ಅದೆಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಮುಂದೆ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಬಟ್ಟೆಯ ಹರಕಲು ಅವರ ಗಡ್ಡದ ಮೇಲಿನ ಕೂದಿಲಿನಂತೆ ಸ್ವಾಭಾವಿಕವಾದದ್ದು ಆ ಗಡ್ಡದ ಕೂದಲು ಹೆಂಗೆ ಸ್ವಾಭಾವಿಕೋ ಆ ಗಂಟು ಕೂಡ ಹಾಗೆ ಸ್ವಾಭಾವಿಕವಾದದ್ದು ಹರಿದಿರುವ ಕಡೆಗೆ ಹೊಲಿದಾದರೂ ಹಾಕಿಕೊಳ್ಳಬಹುದಲ್ಲ ಎಂದರೆ ಶಾಸ್ತ್ರಗಳು ಚೇಚೆ ಹೊಲಿದ ಬಟ್ಟೆಯನ್ನು ಬ್ರಾಹ್ಮಣ ಉಡುವುದೆಂದರೇನು ಹೊಲದ ಬಟ್ಟೆ ಹಾಕೋಬಾರದು ಅಂತ ಹೇಳದಂತೆ ಅದು ಶಾಸ್ತ್ರ ವಿರೋಧ ಎನ್ನುತ್ತಿದ್ದರು ಇದನ್ನು ಪ್ರಸ್ತಾವಿಸುವ ಅರ್ಥವೇನು ಚೆನ್ನಾಗಿದೆ ನೋಡಿ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಡಿವಿಜ್ ಹೇಳ್ತಾರೆ ಅರ್ಥವೇನು ಅವರು ವೇದ ಹಾಡಿದ್ದು ಹಾಡಿದ್ದೆ ಅವರು ವೇದ ಹಾಡಿದ್ದು ಹಾಡಿದ್ದೆ ಎರಡು ಹೊತ್ತಿನ ಭೋಜನ ಅದು ಹೆಚ್ಚಿನ ತರಕಾರಿಗಳಾಗಲಿ ಭಕ್ಷ್ಯಭೋಜ್ಯಗಳಾಗಲಿ ಇಲ್ಲದ್ದು ಸ್ನಾನಕ್ಕೆ ಕೆರೆಯ ನೀರು ಹಣೆಗೆ ವಿಭೂತಿ ಇಷ್ಟಿದ್ದರೆ ಅವರಿಗೆ ಅಷ್ಟೈಶ್ವರ್ಯ ಇದ್ದಂತೆ ಜಾಸ್ತಿ ಏನೂ ಬೇಕಾಗಿಲ್ಲ ಅವ್ರಿಗೆ ಎರಡು ಹೊತ್ತು ಊಟ ಅದು ಸಾಧಾರಣವಾಗಿರುವಂಥದ್ದು ಹೆಚ್ಚಿಂದ ಏನೂ ಇಲ್ಲ ಕೆರೆಗೆ ಸ್ನಾನ ಸ್ನಾನಕ್ಕೆ ಹೋಗೋದು ಕೆರೆಗೆ ಹಣೆಗೆ ವಿಭೂತಿ ಇಷ್ಟಿದ್ದರೆ ಸಾಕು ಅವರು ಯಾರೂ ಯಾಚನೆಗೆ ಹೊರಟವರಲ್ಲ ಮುಖ್ಯ ನೋಡಿ ಕೈ ಚಾಚಿ ಯಾರಿಗೂ ಕೇಳಿದವರಲ್ಲ ಅಭಿಮಾನ ಎಷ್ಟಿರೋದು ಯಾ ಪ್ರತಿಗ್ರಹ ಇವೆರಡೂ ಕರ್ತವ್ಯ ಬುದ್ಧಿಯಿಂದಲೇ ಇದ್ದವರು ಅತ್ ಅಶನಾದ್ ಅತೀಪಾನಾತ್ ಹೆಚ್ಚು ಉಗ್ರ ಪ್ರತಿಗ್ರಹಾತ್ ಅಂತ ಹೇಳಿ ಈ ಪಾಪಗಳಿಂದ ನಮ್ಮನ್ನು ಉಳಿಸೋ ಭಗವಂತ ಹೆಚ್ಚಿನ ಬಯಕೆ ಕೊಡಬೇಡ ಬೇಡ ಅಂಕೆ ಕೊ ಕೊಡಬೇಡ ಅಂತ ಕೇಳಿಕೊಂಡು ಇಂಥ ಜನಕ್ಕೆ ಈಗಿನ ಮಾತು ಹೇಳ್ತಾರೆ ಡಿ ವಿ ಅದು ಇವತ್ತಿಗೂ ಪ್ರಸ್ತುತ ಅದು ರೇಸಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜೀವನದ ಸೌಕರ್ಯದ ಮಟ್ಟವನ್ನು ಏರಿಸುವುದೆಂಬ ಮಹಾಮಂತ್ರದ ಯುಗದಲ್ಲಿ ಹಳೆಯ ನೆಮ್ಮದಿ ಹೋಯಿತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿಗೆ ಆಗಬೇಕಲ್ವಾ ಅದಕ್ಕೇನು ಮಾಡಬೇಕು ಅವ್ರಿಗೆ ಎಂಥ ಕಾರ್ ಇದೆ ಅಂಥ ಕಾರ್ ನನಗೂ ಬೇಕಲ್ವ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಬಂಗ್ಲೆನೂ ಬೇರೆ ಆಗಬೇಕಲ್ವಾ ನಮ್ಮ ಮನೆ ಕಾರ್ಪೆಟ್ ಅವ್ರಕ ಚೆನ್ನಾಗಿರ್ಬೇಕಲ್ವ ಕ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏರಿಸೋ ಈ ಭಯದಲ್ಲಿ ನಮಗೇನಾಯಿತು ಅಂದರೆ ಹಳೆಯ ನೆಮ್ಮದಿ ಹೋಯಿತು ಹಳೆಯ ಮನೋನೈರ್ಮಲ್ಯ ಹೋಯಿತು ಹೊಸ ಸಂಪತ್ತು ಬರಲಿಲ್ಲ ಆಗ ಅವರು ಮಾಡುತ್ತಿದ್ದ ಊಟ ಈಗ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ದುರ್ಲಭವಾಗಿದೆ ದಯವಿಟ್ಟು ನಾವೆಲ್ಲ ಗಮನಿಸ್ ನೋಡೋಣ ನಾ ಹುಡುಗರಾಗಿದ್ದಾಗ ಊಟಕ್ಕಿರುವಂತಹ ಸೊಗಸಿತ್ತಲ್ಲ ಈಗ ನಮ್ಮ ಮನೇಲಿ ತೊಗೊಂಡ್ರೆ ಆಗುತ್ತೆ ನಮ್ಮ ತಾಯಿಗೆ ಹೇಳ್ತೀವಿ ಸಾಕು ಬಿಡಮ್ಮ ಯಾಕೆ ಹಬ್ಬಕ್ಕೆಲ್ಲ ಮಾಡ್ತೀವಿ ಬೇಡ ಸುಮ್ಮನೆ ಶಾಸ್ತ್ರಕ್ಕೊಂದೆರಡು ಮಾಡಿಬಿಡು ಕೆಲವು ಹೇಳೋದು ಈಗ ಹೇಳೋದು ಎಲ್ಲರೂ ಶಾಸ್ತ್ರಕ್ಕೊಂದೆರಡು ಮಾಡಿಬಿಡು ಅಂತ ಅಂದ್ರೆ ಏನು ನಮ್ಗೆ ಅದು ರುಚಿಯೂ ಇಲ್ಲ ಅದು ಬೇಕು ಅನ್ನಿಸ್ತಾ ಇಲ್ಲ ನಮಗೆ ನಾವು ಬೇರೆ ಇದ್ರ ಹತ್ತಿದೀವಿ ಈಗ ಬೇರೆ ಇದ್ರ ಹತ್ತಿದಾಗ ಆ ಊಟದ ರುಚಿ ಕೂಡ ಇಲ್ಲ ನಾವು ಊರಿಗೆ ಹೋದ ನೆನೆಸ್ಕೋ ಈಗಾದರೂ ನೆನೆಸ್ಕೋತಿದ್ವಿ ನಾವು ನಮ್ಮ ಊರಲ್ಲಿ ಮಾವಿನ ಹಣ್ಣು ನಮ್ಮ ನಮ್ಮ ಅಜ್ಜನ್ದೆಲ್ಲ ಮಾವಿನ ಗಿಡ ತುಂಬ ಜಾಸ್ತಿ ಅದು ಬಂದರೆ ಹೇಗೆ ಬರೋದು ನೆನಪಿದೆ ನನಗೆ ಮೇದಲ್ಲಿ ಸಮಾರಾಧನೆ ಅಂತ ಶ್ರೀಕರಣೆ ಸಮಾರಾಧನೆ ಅಂತ ಈ ದೊಡ್ಡ ದೊಡ್ಡ ಹಂಡೆಗಳು ಹಂಡೆಗಳಲ್ಲಿ ಹಿಂಡಬೇಕು ಅದು ಹೇಗೆ ಅಂದರೆ ಒಂದು ಹನಿ ನೀರ್ಗೆ ಹಾಕ್ಬಾರ್ದು ಅದು ಕಣ್ಣಿಗೆ ಮಾವಿನ ಹಣ್ಣು ಹಾಗೆ ಎರಡು ಕೈಯಿಂದ ಹಿಂಡೋರಿಗೆಲ್ಲ ಹಂಡೆ ಆ ಹಂಡ್ಯದಲ್ಲಿ ಒಂದು ಮಾವಿನ ಗೊರಟ ಹಾಗೆ ಇರಬೇಕು ತೆಗಿಯಂಗಿಲ್ಲ ಒಂದು ಗೊರಟ ಹಾಗೆ ಇರಬೇಕದು ಅದೇನು ಕಾರಣ ಅಂದರೆ ಬಡಿಸುವಾಗ ಈ ಸ್ಪೂನು ಸೌಂಟೋಗಿ ಉಂಟು ಏನಿಲ್ಲ ಒಂದು ಉದ್ದ ಹಿಡಿಕೆ ಪಾತ್ರೆ ಅದು ಸುರಿದ್ರೆ ಒಂದೂವರೆ ಲೀಟ್ರೇ ಬರಬೇಕೇನೋ ಅದು ಅದು ಹ್ಯಾಂಡ್ಲಿರಬೇಕು ಆ ಹ್ಯಾಂಡ್ಲ್ ತಗೊಂಡು ಹೋಗಿ ಬಕೆಟಲ್ಲಿ ಹಾಕ್ಕೊಂಡು ಹೋಗಿ ಹಿಂಗೆ ತುಂಬಿ ತುಂಬಿ ಎಲೆಗೆ ಹಾಕೋದು ಅದು ಚಪಾತಿಗೋಸ್ಕರ ಶೀಕರಣೆ ಅಲ್ಲ ಶೀಕರಣೆಗೋಸ್ಕರ ಚಪಾತಿ ಎಲೆ ತುಂಬ ಶೀಕರಣೆ ಒಂದಿಷ್ಟು ಚಪಾತಿ ಹಚ್ಕೊಂಡು ತಿನ್ನೋದು ಅದು ಎಷ್ಟು ತಿನ್ನೋದು ಒಂದು ಲೆಕ್ಕನೇ ಇಲ್ಲ ಅವ್ನು ಊರಿನವರೆಲ್ಲ ಕರಿಬೇಕು ಒಂದು ನೂರು ನೂರೈವತ್ತು ಜನ ಊಟಕ್ಕೆ ಹಾಕಬೇಕು ಬಡಿಸೋದು ಅದಕ್ಕೆಲ್ಲ ಎಲೆ ಹಚ್ಕೋಬೇಕು ನೆನೆಸ್ಕೊಂಡ್ರೆ ಸಮೃದ್ಧಿ ಅನಿಸುತ್ತೆ ಈಗ ಆ ಮುತ್ತುದೆಲೆ ತಂದು ನಮ್ಮ ರೈತರು ತಂದು ಮನೇಲಿ ಹಾಕಿಬಿಡೋರು ಗುಡ್ಡೆ ನಮ್ಮ ಮಾವ ಕಂಡೀಷನ್ ಹಾಕೋನು ಕಂಡೀಷನ್ ಏನಂದರೆ ಎಲ್ಲರೂ ನಿಮ್ಮ ನಿಮ್ಮ ಮೇಲೆ ನೀವೇ ಹಚ್ಕೋಬೇಕು ಎಷ್ಟು ಅಂತ ಹಚ್ಚಾರ ಪಾಪ ನಮಗೆಲ್ಲ ಒಂದು ಐವತ್ತು ಜನ ಇರೋದು ಮನೇಲಿ ನಾವು ಅದಕ್ಕೆ ನಾವೇ ಕಲಿಸೋದು ಅದು ಎರಡೇ ಹೇಗಿಟ್ಕೊಂಡು ಜೋಡಿಸಿಬಿಟ್ಟು ಗುಂಡಿಗೆ ಅದನ್ನು ಮಾಡೋದು ಹೇಗೆ ಅಂತ ನಿಮ್ಮ ನಿಮ್ಮ ಮೇಲೆ ತೆಗೆದಿಟ್ಕೊಳ್ಳಿ ನಿಮ್ಮ ಊಟಕ್ಕೆ ಕದೆಯಿಟ್ಕೊಳ್ಳಿ ಅಂತ ಹೇಳೋದು ಅದು ಹಾಕ್ಕೊಂಡು ಅಷ್ಟು ಸಿಕರಣೆ ಸಂಭ್ರಮ ಇತ್ತಲ್ಲ ಬಂದವರು ಮತ್ತು ಯಾವಾಗ ಸಿಕರಣೆ ಊಟ ಆಮೇಲೆ ಕೊನೆಗೆ ಗೊರಟದ ವಿಷಯ ಹೇಳಿಲ್ಲ ನಿಮಗೆ ಯಾರಿಗೆ ಗೊರಟ ಬರುತ್ತೋ ಅವನು ಎರಡು ಪಟ್ಟು ತಿನ್ಬೇಕು ಜಾಸ್ತಿ ಅವ್ನು ಶಕ್ತಿ ಇರೋವನ್ನಾದರೆ ತಿಂತಾನೆ ಇದ್ರ ಒದ್ದಾಡಿ ಹೋಗ್ತಾನೆ ಬಿಡೋದಿಲ್ಲ ಮುಂದೆ ಕೂತ್ಬಿಡ್ತಾರೆ ಯಾರೋ ಬಂದು ಕುರ್ದು ಕುರ್ದು ಹಾಕೋ ಇನ್ನೊಂದು ಇನ್ನೊಂದು ಹಾಕು ಇನ್ನೊಂದು ಬುಟ್ಟಿ ಹಾಕೋ ಇನ್ನೊಂದು ಬೋಗಣೆ ಹಾಕು ಅವನಿಗೆ ಅಂತ ಆ ಬೋಗಣಿ ಹಾಕ್ಕೊಂಡು ತಿನ್ಬೇಕು ಈ ಈಗಿನ ಕಪ್ಪು ಅಥವಾ ಈ ಬಟ್ಲು ಈ ಬೌಲ್ ಬಂದಿದೆಯಲ್ಲ ಬೌಲೆಲ್ಲ ಕಾಣಿಸೋದೇ ಇಲ್ಲ ಅವನು ಆ ಸೌಕರ್ಯ ಈಗಿಲ್ಲಲ್ಲ ಅಂತ ಅನಿಸುತ್ತೆ ನನಗೆ ಆ ತಿನ್ನೋ ಶಕ್ತಿನೂ ಹೋಗಿದೆ ಅಪೇಕ್ಷೆನೂ ಹೋಗಿಬಿಟ್ಟಿದ್ದಾರೆ ನಮಗೀಗ ಅದು ತಿಂದರೂ ತಡ್ಕೊಳೋಕ್ಕೂ ಆಗೋಲ್ಲ ನಮಗೀಗ ಅಂದರೆ ಅದಕ್ಕೆ ಅದಕ್ಕೆಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಅವರು ಮಾಡುತ್ತಿದ್ದ ಊಟ ಈಗ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ದುರ್ಲಭವಾಗಿದೆ ಸಿಗೋದಿಲ್ಲ ದಾತರಾಗಿದೆ ಅಂತ ಎಷ್ಟು ಚೆಂದ ಅವ್ರದ್ದು ವೆಂಕಟರಾಮಯ್ಯ ಶಾಸ್ತ್ರಿ ಹೇಳೋದು ಅವ್ರದ್ದು ಮಗಳ ಮದುವೆ ಆಯ್ತಂತೆ ಆ ಮದುವೆ ಆದಾಗ ಆ ಏನೇನು ಕಾರಣ ಮದುವೆಗೆ ಏನೇನು ಹೇಗೆ ಉಪಯೋಗಿಸ್ಕೊಂಡ್ರು ಅಂತ ಹೇಳ್ತಾರೆ ನೋಡಿ ವಿಜೃಂಭಣೆಯಿಂದ ನಡೆಯಿತು ಮದುವೆ ಸೊಗಸಾದ ಭೋಜನ ಗಂಧ ಪುಷ್ಪ ತಾಂಬೂಲ ವಿನಿಯೋಗದಲ್ಲಿ ಕೊರತೆ ಏನೂ ಇರಲಿಲ್ಲ ಎಲ್ಲ ಚೆನ್ನಾಗಿ ಮಾಡಿದರು ಆ ಸಂದರ್ಭದಲ್ಲಿ ಅವರ ಶಿಷ್ಯಕೋಟಿಗೆ ಸೇರಿದ ನಟುವರರು ಕೆಲವರು ಹುಡುಗರು ತಮ್ಮ ಸೇವೆ ನಡೆಯಬೇಕು ಅಂತ ಕುತೂಹಲಪಟ್ಟರು ಒಂದು ನಾಟಕ ಮಾಡೋಣ ಇದಕ್ಕೆ ಅಂತ ಹೇಳಿದ್ರಂತೆ ಆದರೆ ನೇರವಾಗಿ ಭಟ್ರಲ್ಲಿ ಹೇಳೋದಕ್ಕೆ ಹೆದರಿಕೆ ಅವ್ರಿಗೆ ಅದಕ್ಕೆ ಡಿ ವಿ ಜಿ ತಂದೆಗೆ ಹೇಳಿದ್ರಂತೆ ನಂಬಿಕೆ ಅಂದರೆ ಡಿ ತಂದೆ ಹೇಳಿದ್ದನ್ನು ಅವ್ರು ಕೇಳ್ತಾರೆ ಭಟ್ರು ಅಂತ ಅವರು ಆ ಮಾತು ಇದೆ ನೋಡಿ ನನ್ನ ತಂದೆ ಅವರ ಮಾತಿಗೆ ಕಿವಿ ಜೋಲು ಹಾಕಿದರು ಅಂತ ಆ ಪದ ಎಷ್ಟು ಚೆಂದ ನೋಡಿ ಕಿವಿ ಜೋಲು ಹಾಕೋ ಒಪ್ಕೊಂಡ್ರು ಅಂತ ಅವ್ರ ಮಾತನ್ನು ಒಪ್ಪಿಕೊಂಡ್ರು ದಿವಿಜಿ ಹೋಗಿ ಅವರು ಹೇಳಿದ್ರಂತೆ ಅದರಂತೆ ಗುರುಗಳಲ್ಲಿ ಭಿನಯಿಸಿದಾಗ ವೇದಮೂರ್ತಿಗಳು ಛೇ ಎಲ್ಲಾದರೂ ಒಂಟೆ ನಾವು ಶುದ್ಧ ವೈದಿಕರು ಇವೆಲ್ಲ ಸಾಹುಕಾರರು ಲೌಕಿಕರು ಮಾಡಿಕೊಳ್ಳಬೇಕಾದ ಏರ್ಪಾಟು ಇಲ್ಲಿ ಏನಿದ್ದರೂ ಶಾಸ್ತ್ರಕರ್ಮ ಬೆಷ್ಟು ಅಷ್ಟೇ ತಾಫೆ ಗೀಫೆ ನಮ್ಮ ಸಂಪ್ರದಾಯವಲ್ಲ ಇದೆಲ್ಲ ನಮ್ದಲ್ಲ ನಾಟಕ ಗಿಡ ನನಗೆ ಗಮನಿಸಬೇಕು ಮದುವೆ ಆದಾಗ ಅವ್ರ ಶಿಷ್ಯವರ್ಗ ಸಾಕಷ್ಟಿದೆ ಅವ್ರ ಕಡೆ ಕಲಿತಂಥವ್ರು ಅವರೆಲ್ಲ ಬಂದು ಮಾಡ್ತೀವಿ ಅಂದಾಗ ಇದೆಲ್ಲ ಬೇಡ ಸಾವುಕಾರ ಮಾಡುವಂಥದ್ದು ಲೌಕಿಕರು ವೈದಿಕರಿಗೆ ಬೇಡ ಅಂತ ಆದರೆ ಉಳಿದದ್ದು ಕಮ್ಮಿ ಮಾಡಲಿಲ್ಲ ಅವರು ಗಂಧ ಅಕ್ಷತೆ ತಾಂಬೂಲ ಊಟ ಯಾವುದು ಕಮ್ಮಿ ಮಾಡಲಿಲ್ಲ ಇದು ಬೇಡ ಅಂತ ಅಂದರೆ ಯಾವುದು ಬೇಕು ಯಾವುದು ಬೇಡ ಸ್ಪಷ್ಟತೆ ಇತ್ತು ಅವರಿಗೆ ಇದು ಬೇಡ ಅಂತ ಮುಂದೆ ತಮಾಷೆ ಇದೆ ಮದುವೆ ಸಂದರ್ಭದ ಇನ್ನೊಂದು ಸಂಗತಿ ನನ್ನ ಮನಸ್ಸಿನಲ್ಲಿ ದೃಢವಾಗಿ ಉಳಿದುಕೊಂಡಿದೆ ಯಾವುದಂದರೆ ಮರುದಿನ ಮದುವೆಯ ಮರುದಿನ ಸಭಾಪೂಜೆ ಅಂತ ಊರಿನ ಪ್ರಮುಖರು ವರ್ತಕರು ಜಮೀನ್ದಾರರು ಸರ್ಕಾರದ ಅಧಿಕಾರಿಗಳು ನೂರು ಮಂದಿ ನೆರೆದಿದ್ದಾರೆ ಮನೇಲಿ ಅವಾಗ ಏನು ಮಾಡಬೇಕು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಒಬ್ಬ ಗುರುಗಳಿಗೆ ಯಾವ ತೃಪ್ತಿ ಕೊಡ್ತದೆ ಅಂತ ಯಾವ ಕೆಲಸ ತೃಪ್ತಿ ಕೊಡ್ತದೆ ಅಂತ ಅವರ ಜೊತೆಗೆ ಬಂದು ಬಳಗ ವೈದಿಕ ಗೋಷ್ಠಿ ಎಲ್ಲ ಸೇರಿತ್ತು ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಸಭೆ ಪ್ರಾರಂಭವಾಗುತ್ತಲೇ ವೆಂಕಟರಾಮ ಭಟ್ಟರ ಶಿಷ್ಯರು ಏಳೆಂಟು ಮಂದಿ ಅಲ್ಲಿ ಇಲ್ಲಿ ಎದ್ದು ನಿಂತರು ವೇದೋಕ್ತವಾಗಿ ದಂಪತಿಗಳನ್ನು ಆಶೀರ್ವದಿಸಲು ಒಬ್ಬೊಬ್ಬ ಆತನು ಎಡಗೈಯಲ್ಲಿ ಮಂತ್ರಾಕ್ಷತೆಯ ತಟ್ಟೆ ಹಿಡಿದು ಬಲಗೈಯಿಂದ ಒಂದಷ್ಟು ಅಕ್ಷರತೆ ಕೈಗೆ ತೆಗೆದುಕೊಂಡಿದ್ದ ನೋಡಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಶಿಷ್ಯರೆಲ್ಲ ದಂಪತಿಗಳಿಗೆ ಆಶೀರ್ವಾದ ಮಾಡೋದಕ್ಕೆ ಮಂತ್ರಾಕ್ಷರತೆ ಹಿಡ್ಕೊಂಡು ನಿಂತಿದ್ದಾರೆ ಕೈಯಲ್ಲಿ ಅವರವರಲ್ಲಿ ಅಹಮಿಕೆ ನಾನು ಮುಂದು ನಾನು ಮುಂದು ಎಂದು ಎಲ್ಲರೂ ಗುರುಗಳ ಅಪ್ಪಣೆಗಾಗಿ ಕಾದಿದ್ದರು ವೆಂಕಟ್ರಾಮ್ ಭಟ್ರು ನಗುತ್ತಾ ಹೇಳಿದರು ತಿಪ್ಪಯ್ಯ ನೀನು ಅವ್ರಿಗೆ ಹೇಳು ಶುರು ಮಾಡು ಪರ್ಮಿಷನ್ ಕೊಟ್ಟರು ಮಾಡು ಅಂತ ತಿಪ್ಪ ಭಟ್ರು ಇಬ್ಬಿಬ್ಬರನ್ನು ಜೊತೆ ಮಾಡಿ ನಾಲ್ಕು ಗುಂಪಿನವರು ಒಬ್ಬೊಬ್ಬರು ಒಂದೊಂದು ಹನಸು ಹೇಳತಕ್ಕದ್ದೆಂದು ತಿಳಿಸಿದರು ಯಾವ ಗುಂಪು ಮೊದಲು ಯಾವುದು ಯೇಲೆ ಎಂಬುದನ್ನು ಅವರೇ ತಿಳಿಸಿದರು ನಂತರ ಆರಂಭವಾಯಿತು ಎಂಟು ಮಂದಿಯ ಪೈಕಿ ನನಗೆ ಒಬ್ಬಾತನ ಹೆಸರು ನೆನಪಿದೆ ದಿವಿಜಿಗೆ ನೆನಪಿದೆ ಅವತ್ತಿಂದು ಆತನ ಹೆಸರು ನಂಗ್ಲಿ ಗ್ರಾಮದ ಕಡೆಯ ಸೂರ್ಯನಾರಾಯಣ ಅಂತ ಆ ಶಿಷ್ಯರು ತಮ್ಮ ಹನಸನ್ನು ಪದ ಕ್ರಮ ಘನ ಈ ನಾಲ್ಕು ರೂಪದಲ್ಲಿ ಹೇಳಿದರು ನಾಲ್ಕು ತಂಡಗಳ ವೇದಗಾನ ಮುಗಿಯುವ ವೇಳೆಗೆ ಸುಮಾರು ಏಳು ಗಂಟೆ ಆಗಿತ್ತು ನಾಲ್ಕು ಗಂಟೆ ಶುರು ಆದದ್ದು ಎಂಟು ಜನ ವೇದ ಘೋಷ ಮಾಡಿಕೊಂಡು ಹೇಳಬೇಕಾದರೆ ವೇದಗಾನ ಮುಗಿಯುವವರೆಗೆ ಏಳು ಗಂಟೆ ಆಗಿರಬಹುದು ಸಭಿಕರೆಲ್ಲ ಬೆರಗಾಗಿ ಕುಳಿತಿದ್ದರು ಇದನ್ನು ಮುಂದಿನ ಮಾತು ಗಮನ ಇಟ್ಟುಕೊಳ್ಳಬೇಕಾದ ವೆಂಕಟರಾಮ ಭಟ್ಟರ ಮುಖ ಅವರ ಭಾರೆಯ ಮುಖ ಪ್ರಫುಲ್ಲವಾಗಿತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ದಂಪತಿಗಳನ್ನು ಆಶೀರ್ವದಿಸಿದ ಬಳಿಕ ವೆಂಕಟರಾಮ ಭಟ್ಟರ ಬೆಳಗ್ಗೆ ಬಂದು ಎರಡು ಪಾದಗಳನ್ನು ಹಿಡಿದು ನಮಸ್ಕರಿಸಿದರು ಗುರುಗಳ ಅಂದಿನ ಆನಂದ ನೋಡಿದ್ದು ಅವರು ಅನುಭವಿಸುವುದು ವರ್ಣಿಸುವುದು ಮಾತಿಗೆ ಶಕ್ಯವಿಲ್ಲ ನನಗೆ ಆ ಗುರುಗಳ ಮುಖದಲ್ಲಿ ಏನು ಆನಂದ ತೃಪ್ತಿ ಇತ್ತು ಅನ್ನೋದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಕಂ ಕಂಪೇರ್ ಹೆಂಗೆ ಮಾಡ್ತಾರೆ ನೋಡಿ ಅವರು ಶ್ರೀರಾಮನು ಲಂಕೆಯನ್ನು ಜಯಿಸಿದ ದಿವಸ ಅಲೆಕ್ಸಾಂಡರ್ನು ಜಯಿಸಿದ ದಿವಸ ಕೊಲಂಬಸ್ನು ಅಮೇರಿಕೆಯನ್ನು ಕಂಡ ದಿವಸ ಎಷ್ಟು ಆನಂದ ಪಟ್ಟಿರಬಹುದೋ ಅಂಥದ್ದು ನಮ್ಮ ವೆಂಕಟಪರಂ ಭಟ್ಟರ ಆನಂದ ವೇದಗುರು ಕಲಿಸಿದ ಪಾಠ ಶಿಷ್ಯರಲ್ಲಿ ಫಲಕ್ಕೆ ಬಂದದ್ದನ್ನು ಕಂಡರು ಇದು ಬಹಳ ಮುಖ್ಯವಾದ ಮಾತು ಅವರಿಗೆ ಮದುವೆಯಲ್ಲಿ ಯಾವುದು ಬೇಕು ಯಾವುದು ಬೇಡ ಸ್ಪಷ್ಟತೆ ಇತ್ತು ನಾಟಕ ಗಿಟ್ಕ ಬೇಡ ವೇದ ಘೋಷ ಇರಬೇಕು ಆ ವೇದ ಘೋಷ ಮಾಡಬೇಕು ಆ ಎಂಟು ಜನ ಮಾಡಿದಾಗ ಚೆನ್ನಾಗಿ ಮೂರು ತಾಸು ವೇದಗಾನ ಮಾಡಿದ ಮೇಲೆ ಗುರುಗಳಿಗೆ ಏನು ಸಂತೋಷ ಆಯಿತು ಅಂದರೆ ಹೇಳ್ತಾರೆ ಅಲೆಕ್ಸಾಂಡರ್ ಜಗತ್ ಗೆದ್ದಾಗ ಏನು ಸಂತೋಷ ಆಗಿತ್ತೋ ಶ್ರೀರಾಮ ಲಂಕೆಯನಗೆದ್ದಾಗೇನು ಸಂತೋಷ ಆಗಿತ್ತೋ ಆ ಸಂತೋಷ ನನ್ನ ಗುರುಗಳ ಮುಖದ ಮೇಲೆ ಕಾಣಿಸ್ತಾ ಇತ್ತು ಅಂತ ಗುರುಗಳಿಗೆ ಸಂತೋಷ ಆಗೋದು ಶಿಷ್ಯರು ಯಶಸ್ಸು ಗಳಿಸಿದಾಗ ತಾನು ಕಲಿಸಿದಂಥ ವಿದ್ಯೆ ಪರಿಪೂರ್ಣ ಆಗೋದು ಶಿಷ್ಯರಲ್ಲಿ ಆವಿಷ್ಕರಿಸಿದಾಗ ಆ ಶಿಷ್ಯನಲ್ಲಿ ವಿದ್ಯೆ ಪೂರ್ಣ ಒಳಿಬೇಕದು ಒಂದು ಮಾತು ಬರ್ತದೆ ನಮ್ಮ ಸತ್ತವರ ನೆರಳು ಅಂತ ನಾಟಕ ತಾವು ನೋಡಿದ್ದಿರಲು ಗೊತ್ತಿಲ್ಲ ನಾಟಕದಲ್ಲಿ ಬರ್ತದೆ ಗುರು ಶಿಷ್ಯನಿಗೆ ಕಲಿಸಿರ್ತಾನೆ ಆ ಶಿಷ್ಯ ಚೆನ್ನಾಗಲ್ಲ ಇನ್ನೊಬ್ಬಂದು ಹೇಳ್ತಾನೆ ಅಂತೂ ನೀನು ಶಿಷ್ಯನ ಸ್ವಾಮಿಗಳ ಸನ್ಯಾಸಿಯಾಗಿ ಮಾಡಿಬಿಟ್ರಿ ನೀವು ಹೇಗಿದ್ದರು ಅಂತ ಅಂತೂ ಗೆದ್ದುಬಿಟ್ರಿದ್ದೀವನ್ರಿ ನೀವು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಎಲ್ಲಿ ಗೆದ್ನೋ ಕಿಟ್ಯ ನಾನು ಎಲ್ಲಿ ಗೆದ್ದೆ ನನ್ನ ಸೋಲಿನ ಪ್ರತೀಕವಾಗಿ ನನ್ನ ಶಿಷ್ಯ ಮುಂದೆ ನಿಂತಾನಲ್ಲಪ್ಪಾ ಅಂತ ನನ್ನ ಸೋಲಿನ ಪ್ರತೀಕವಾಗಿ ನನ್ನ ಶಿಷ್ಯ ಮುಂದೆ ನಿಂತಿದ್ದಾನೆ ಅಂತ ನಾನು ಕಲಿಸಿದ್ದನ್ನ ಶಿಷ್ಯ ಹಿಡ್ಕೊಳ್ಳೋದೆ ಹೋದರೆ ಗುರುವಿಗೆ ಬಹಳ ಕಿರಿಕಿರಿ ಆಗ್ತದೆ ಅಪಮಾನ ಆಗ್ತದೆ ಇಲ್ಲಿ ಗುರುಗಳಿಗೆ ಏನು ಸಂತೋಷ ಆಗಿದ್ದಂದರೆ ಅದು ಹಳೆದು ಡಾನ್ಸು ಹಾಡು ಅವರಿಗೆ ನಾಟಕ ಬೇಕಾಗಿಲ್ಲ ಈ ವೇದಗಾನ ಬೇಕು ಗಳಿಸಿ ಶಿಷ್ಯರು ವೇದಗುರು ಕಲಿಸಿದ ಪಾಠ ಶಿಷ್ಯರ ಲೇಖೆ ಫಲಕ್ಕೆ ಬಂದದನ್ನು ಕಂಡರು ಆ ಕಾಲದ ಜನ ಇಂಗ್ಲಿಷ್ನಲ್ಲಿ ಹೇಳುವಂತೆ ಅನ್ಸೊಫಿಸ್ಟಿಕೇಟೆಡ್ ಅತಿ ನಾಗರತೆಯನ್ನು ನಾಗರಿಕತೆಯನ್ನು ಕಾಣದವರು ಅತಿ ಕೃತಕವನ್ನು ಅರಿಯದವರು ಸರಳರಾಗಿದ್ದುದು ಮಾತ್ರವಲ್ಲ ಸರಳತೆವೇ ಯುಕ್ತ ಎಂದು ಭಾವಿಸಿದ್ದರು ಸರಳತೆ ಇರಬೇಕು ಅಂತಲ್ಲ ಅದೇ ಸರಿ ಅಂತ ನಂಬಿದಂಥವರು ಅವರೆಲ್ಲನೂ ಆ ವೈದಿಕರ ನಂಬಿಕೆ ಹೇಗಿತ್ತು ಅಂತ ವೈದಿಕರ ನಂಬಿಕೆಗಳು ಮುಖ್ಯ ನಂಬಿಕೆ ಹೇಳ್ತಾರೆ ಮೂರಿತ್ತು ಅವರಿಗೆ ಆ ಜೀವನ ವಿಧಾನದಲ್ಲಿ ಕಾಣುತ್ತಿದ್ದ ಲಕ್ಷಣಗಳು ಮುಖ್ಯವಾಗಿ ಮೂರು ಒಂದು ನಂಬಿಕೆ ಒಂದು ನೆಮ್ಮದಿ ಇನ್ನೊಂದು ವಾತ್ಸಲ್ಯ ಆ ಮೂರನ್ನು ನೆನೆಸ್ಕೋಬೇಕು ಸ್ವಾಮಿ ಇವತ್ತಿಗೆ ನಾವು ಕಾಲಕ್ಕೆ ಒಂದು ನಂಬಿಕೆ ಒಂದು ನೆಮ್ಮದಿ ಇನ್ನೊಂದು ವಾತ್ಸಲ್ಯ ಆ ಮೂರು ಪದ ಇವತ್ತಿಗೆ ಬಂದರೆ ಜೀವನ ಎಷ್ಟು ಹಸನಾಗ್ತದೆ ಅಂತ ಅನಿಸುತ್ತೆ ಈ ಜ್ಞಾಪಕ ಚಿತ್ರ ಓದೋ ಉದ್ದೇಶ ಅದು ಉದ್ದೇಶ ಅಂದರೆ ಆ ಕಾಲದಲ್ಲಿತ್ತು ಸಾಕಷ್ಟಿತ್ತದು ಆರ್ಥಿಕವಾಗಿ ಬಡತನ ಕಾಣಿಸಿರ್ಬಹುದು ಆದರೆ ನೆಮ್ಮದಿ ಕೊರತೆ ಇರಲಿಲ್ಲ ನಾ ನಾನು ಬಾಗೇವಾಡಿ ಆಚಾರ್ಯರು ಅಂತ ಹೇಳ್ತಿದ್ದೆ ಮನೆಯಲ್ಲಿ ಎಷ್ಟು ಕಷ್ಟ ಇತ್ತು ಆದರೂ ಒಂದು ದಿವಸ ಮನುಷ್ಯ ಕಷ್ಟ ಹೇಳ್ಕೊಂಡುದು ಕೇಳಲೇ ಇಲ್ಲ ನಾನು ಆರಾಮಾಗಿದ್ದೆ ಅಂತ ಹೇಳ್ತಿದ್ರು ನಮ್ಮ ಅಜ್ಜನ ಎಕ್ಸಾಂಪಲ್ ಅಜ್ಜನು ವೈದಿಕ ಬ್ರಾಹ್ಮಣನೇ ಒಂದು ದಿವಸ ತ ಬಡತನದಲ್ಲಿದ್ದೆ ಏನು ಕಷ್ಟ ಆಯಿತು ಅಂತ ಹೇಳ್ಕೊಂಡಿದ್ದಿಲ್ಲ ಬೆಳಗ್ಗೆ ಎಲ್ಲ ಹೇಳಿದೆ ನಾನು ಸಂತೋಷ ಸಂಭ್ರಮದಿಂದ ಹೇಳೋ ನಮಗೆಲ್ಲ ಏ ನಮ್ಗೆ ಗೊತ್ತೇನೋ ನಿನ್ನ ಹಾಸಿಗೆ ಸುರುಳಿ ಇಷ್ಟು ದೊಡ್ಡದು ನಾನು ತಮಾಷೆ ಮಾಡೋಣ ನಿನ್ನ ಹಾಸಿಗೆ ಸುತ್ತಿದ್ರೆ ಇಷ್ಟು ದೊಡ್ಡದಾಗ್ತದೆ ನಾನು ಹಾಸಿಗೆ ಸ್ಟೆ ಭಾಳ ಚೆನ್ನಾಗಿತ್ತು ಇಷ್ಟೇ ಇರ್ತಿತ್ತು ಅಂದ ಇಷ್ಟೇ ಹೆಂಗಿರ್ತದೆ ನಮ್ಮ ಅಜ್ಜನ ಕೇಳಿದೆ ಹೌದು ಗೊಣಿಚೀಲ ಒಳಗೆ ಸೇರ್ಕೊಂಡ್ಬಿಡೋದು ಕೆಳಗಿಂದು ಹಾಸಿಗೆ ಮ್ಯಾಲಿಂದ ಹೊದಕ್ಕೆ ಅಲ್ವಾ ಸುತ್ತಿಟ್ಟು ಗೂಟದ ನಾಳೆ ಇಟ್ಟರೆ ಮುಗಿದಾಯ್ತಾನ ಹಾಸಿಗೆ ಮುಗಿದಾಯ್ತು ಅವನಿಗೆ ಆ ದುಃಖ ಆಯಿತು ಅವ್ನು ಇದುವರೆಗೂ ನಾನು ಕಾಣಿಸ್ತಿಲ್ಲ ದುಃಖಪಟ್ಟೆ ಅಂತ ಹೇಳ್ಕೊಂಡು ಅವನು ಹಾಗೆ ಹೇಳೋನು ಅವನು ಇನ್ನೊಂದು ಅವಗೆ ಸಂಭ್ರಮದಿಂದ ಮಾತು ಅನ್ನ ಸಿಗೋದು ಅಪರೂಪ ಅಕ್ಕಿ ಕಷ್ಟ ಬಿಜಾಪುರ ಜಿಲ್ಲೆಯಲ್ಲಿ ಅಕ್ಕಿ ಕಷ್ಟ ರೊಟ್ಟಿ ಮಾಡಿ ಹಾಕೋದು ಈ ಹುಡುಗರು ಯಾವತ್ತೊಂದು ದಿವಸ ಅನ್ನ ತಿನ್ನಬೇಕು ಅಂತ ಅಪೇಕ್ಷೆ ಆದರೆ ಏನು ಮಾಡೋದು ಗೊತ್ತಾ ಹೊರಗಡೆ ಹೋಗಿ ಬೈಲಲ್ಲಿ ಆ ಕಲ್ಲಿರ್ತಿತ್ತು ಬಿಸಿಲಿಗೆ ಕಲ್ಲು ಕಾಯ್ದಿರಬೇಕು ಅಂಗಿ ಎಲ್ಲ ಬಿಚ್ಚಿ ಮಲ್ಕೊಂಡ್ಬಿಡೋದು ಅದ್ರ ಮೇಲೆ ಬೋರ್ಲಾಗಿ ಮಲ್ಕೊಂಡ್ಬಿಡೋದು ಐದು ನಿಮಿಷ ಮಲ್ಕೊಂಡ ತಕ್ಷಣ ಮೈ ಎಲ್ಲ ಸುಡು ಸುಡೋಂಗಾಗಿಬಿಡುತ್ತೆ ಓಡ್ ಹೋಗಿ ಅಮ್ಮನ್ ಮುಂದೆ ಹೇಳೋದು ಅಮ್ಮ ಜ್ವರ ಬಂತಾವೇನು ನೋಡು ಅಂತ ಮುಟ್ಟಿದ ತಕ್ಷಣ ಗೊತ್ತಾಗ್ಬೇಕಲ್ಲ ಅಯ್ಯೋ ಎಷ್ಟು ಮೈ ಬಿಸಿ ಆಗ್ಯದಲ್ಲೋ ಇವತ್ತು ಬಕ್ರಿ ತಿನ್ಬೇಡ ರೊಟ್ಟಿ ತಿನ್ಬೇಡ ಅನ್ನ ಮಾಡ್ತೀನಿ ಅಂದ್ರೆ ಅನ್ನ ಬೇಕಾದಾಗ ಜ್ವರ ಬಂದಿದೆ ಅಂತ ನೆವ ಹೇಳುವಂಥದ್ದು ಒಂದು ಆದರೆ ನನ್ನ ಹೇಳಬೇಕಾದ್ರೆ ಕಷ್ಟಪಟ್ಟು ಅಯ್ಯೋ ಅನಾಯಿಸುತ್ತಿ ನಮಗೆ ಅಂತ ಕಷ್ಟಪಟ್ಟದ್ದು ಎಂತೂ ಹೇಳಿಲ್ಲ ಅವ್ನು ಹೇಳೋನು ತಮಾಷೆ ನಮಗೆ ಅದ್ಭುತ ಅನ್ನಿಸೋದು ಅಜ್ಜನ ಕೆತ್ತೆ ಕೇಳೋದಕ್ಕೆ ಅದ್ಭುತ ನಮಗೆ ಹೇಳೋನು ಗೊತ್ತಿಲ್ಲೇನೋ ನಾ ಹುಲ್ ತರ್ತಿದ್ದೆ ಹೊಲದಿಂದ ಹುಲ್ ಕತ್ತರಿಸ್ಕೊಂಡು ಬರಬೇಕು ಹಸುಗೆ ಒಂದು ಸಲ ಕತ್ಲೆ ಮತ್ತು ಸಾಯಂಕಾಲ ಹುಲ್ ತೊಗೊಂಡು ಬಿಗಿಯಾಗಿ ಕಟ್ಟಿ ಒಂದು ಚೀಲದಲ್ಲಿ ಸೇರಿ ತಲೆ ಮನೆ ಹತ್ಕೊಂಡು ಬಂದುಬಿಟ್ಟೆ ಅದೇನು ವಿಶೇಷ ಅನ್ನ ಕೇಳಿದೆ ಮುಂದೆ ಕೇಳು ಅಂತ ಬಂದು ಮನೆಯಲ್ಲಿ ಟಪ್ ಅಂತ ಚೀಲ ಒದ್ ನೋ ಮ್ಯಾಲಿನ್ ಚೀಲ ತೆಗೆದೆ ಟಕ್ಕಂತ ಒಂದು ಹಾವು ಹಾರೋಯಿತು ಅಂತ ಹಾವು ಚೀಲೊಳಗೆ ಕುತ್ಕೊಂಡಿದೆ ಇವನು ಏನು ಹಾಕಿ ಕಟ್ಟಿದನು ಹುಲ್ಲೊಳಗೆ ಒಂದು ಹಾವು ಹಾಕಿ ಕಟ್ಬಿಟ್ಟಿದ್ದಾನೊಳಗಡೆ ಕತ್ಲೇರು ಕಾಣಿಸಲ್ಲ ಆದರೆ ಅವನಿಗೆ ಅದನ್ನು ರೋಮಾಂಚನವಾಗಿ ಹೇಳಬೇಕು ಅಯ್ಯೋ ಇಷ್ಟು ಕಷ್ಟ ಆಯಿತು ನನಗೆ ಹಾವು ಕೂಡ ಕಟ್ಬಿಟ್ಟಿದೆ ಕಟ್ಟಿದ್ರೆ ಏನಾಗಿರಬೇಕು ಇದೇನು ಭ್ರಮೆ ಇಲ್ಲ ತುಂಬ ಪ್ರೀತಿ ಅಂತ ಆ ಹಾವು ಥಕ್ಕಂತ ಹಾರೋಯಿತು ನೋಡು ಅಂತ ಅವರಿಗೆ ಆ ಬಡತನದ ಕಲ್ಪನೆ ಇರಲಿಲ್ಲ ನಂಬಿಕೆ ಇತ್ತು ಭಗವಂತ ಹೇಗೋ ನಡೆಸ್ತಾನೆ ಅಂತ ಒಂದು ನಂಬಿಕೆ ಮಾಡೋ ಕೆಲಸದಲ್ಲಿ ನೆಮ್ಮದಿ ಇತ್ತು ಈ ಮನಸ್ಸಿಗೆ ರಕರಕ ಅಂತೀವಿ ನಾವೀಗ ಸಮಾಧಾನ ಇರೋಲ್ಲ ಮನಸ್ಸಿಗೆ ಏನು ಮಾಡಿದರೂ ಕೂಡ ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ಕೊರಗೆ ಕೊರಗೆ ಬರ್ತದೆ ಆ ನೆಮ್ಮದಿ ಅನ್ನುವಂಥದ್ದು ಭಾಳ ಮುಖ್ಯ ಜೀವನಕ್ಕೆ ಕೊನೆಗೆ ವಾತ್ಸಲ್ಯ ಪ್ರತಿಯೊಬ್ಬರ ಬಗ್ಗೆಯೂ ಪ್ರೀತಿ ತೋರಿಸುವಂಥದ್ದು ಇದೆಯಲ್ಲ ಅದ್ಭುತವಾದಂಥ ವಾತ್ಸಲ್ಯ ಅದಕ್ಕೆ ಹೇಳ್ತಾರೆ ಅವರು ಅವರು ದೇವದರ ದೇವರು ಎಂಬುದರಲ್ಲಿಯೂ ಪುಣ್ಯ ಪಾಪಗಳು ಸ್ವರ್ಗ ನರಕಗಳು ಎಂಬುದರಲ್ಲಿಯೂ ನಂಬಿಕೆ ನಂಬಿಕೆ ಇಟ್ಟಿದ್ದವರು ಅದು ಆಳವು ಗಾಢವೂ ಆದ ನಂಬಿಕೆ ನಂಬಿಕೆ ಎಷ್ಟು ಕೆಲಸ ಮಾಡಿಸುತ್ತೆ ಹೀಗೆ ನಂಬಿಕೆ ಇದ್ದದ್ರಿಂದ ಅವರ ಜೀವನದಲ್ಲಿ ಒಂದು ನೆಮ್ಮದಿ ಕಾಣುತ್ತಿತ್ತು ಒಂದು ದಯವಿಟ್ಟು ತಿಳ್ಕೊಳ್ಳಿ ನಂಬಿಕೆ ಇದ್ದರೆ ಮಾತ್ರ ನೆಮ್ಮದಿ ಬರೋಕ್ಕೆ ಸಾಧ್ಯ ಇದೆ ಈ ಕೆಲಸ ಆಗ್ತದೋ ಇಲ್ವೋ ಆಗ್ತದೋ ಇಲ್ವೋ ಅಂತಂದಾಗ ನೆಮ್ಮದಿ ಇರೋದಿಲ್ಲ ಸಂಕಟ ಇರುತ್ತೆ ಈ ಗ್ಯಾರಂಟಿ ಆಗ್ತದೆ ಅಂತಿದ್ದರೆ ಟೆನ್ಷನ್ ಇರೋದಿಲ್ಲ ಯಾವುದೇ ಕೆಲಸ ಆಗ್ತದೆ ಅಂತ ನಂಬಿಕೆ ಇದ್ದರೆ ನೆಮ್ಮದಿ ಬಂದುಬಿಡುತ್ತೆ ನಂಬಿಕೆ ಇಲ್ಲದೆ ನೆಮ್ಮದಿ ಇರೋಲ್ಲ ಅದು ನೋಡಿ ಅದು ಇದೆ ಇಟ್ಕೊಂಡು ವಾತ್ಸಲ್ಯ ಇಟ್ಕೊಂಡಿದ್ದಾರೆ ಪ್ರೀತಿ ಮನುಷ್ಯ ಮನುಷ್ಯನ ಸಂಬಂಧಗಳು ಆ ಪ್ರೀತಿಗಳನ್ನ ಇಟ್ಕೊಂಡಿದ್ದಾರೆ ತಮಗೆ ಬಂದದ್ದರಲ್ಲಿ ಸಂತೋಷ ಸಾಧ್ಯವಾಗಿತ್ತು ಅವರಿಗೆ ನೆಮ್ಮದಿಯಿಂದ ಸಂತೋಷ ಬರುತ್ತಿತ್ತು ಈ ಮಾತು ಎಷ್ಟು ಚೆಂದ ನೋಡಿ ಈಗ ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ನೆರೆಯವರಿಗೆ ಈ ಹೊತ್ತು ಸಿರಿ ಬಂತೆಂದರೆ ಪಕ್ಕದವ್ರಿಗೇನಾದರೂ ಒಂದು ಹಣ ಬಂತು ಲಾಭ ಆಯಿತು ಅಂತಂದರೆ ಅದನ್ನು ನೋಡಿ ಕರುಬಿಲ್ಲ ದೇವರು ದಯಮಾಡಿದರೆ ನಾಳೆ ನಮಗೂ ಬಂದಿತ್ತು ಸಿರಿ ದೇವರ ದಯೆ ದೊಡ್ಡಿತು ಅವರಿಗೆ ಬಂದಿತು ನಾವು ಸಂತೋಷ ಪಡೋಣ ನೇರೆಯ ಕಷ್ಟ ಬಂದಿತು ಅಯ್ಯೋ ಅದು ಪಾಪ ಫಲ ನಮಗೂ ತಪ್ಪಿದ್ದಲ್ಲ ಆದ್ದರಿಂದ ಅವರ ಕಷ್ಟದ ಹೊರೆಯನ್ನು ಸ್ವಲ್ಪ ಆದರೂ ಹೊತ್ಕೊಳ್ಳೋಣ ಅಂತ ಈ ಥರದ ವಾತ್ಸಲ್ಯ ಬದುಕುತ್ತಿದ್ದರು ಇದು ಐವತ್ತು ಅರುವತ್ತು ವರ್ಷಗಳ ಹಿಂದಿನ ಜೀವನದ ಅವಲೋಕನದಿಂದ ತೋರಿಬರುತ್ತದೆ ಅಂತ ಕಡೆ ಒಂದು ಮಾತನ್ನು ನಮಗೆ ಹೇಳ್ತಾರೆ ಚುರುಕುಮುಟ್ಸ್ವಾಂಗೆ ಡಿ ವಿಜಿ ನಮ್ಮ ಮೋಟಾರ್ ಆಟಮ್ ಯುಗದಲ್ಲಿ ಮೋಟಾರ್ ಮತ್ತು ಆಟಮ್ ಯುಗದಲ್ಲಿ ಈಗಿನ ಗಡಿಬಿಡಿಯಲ್ಲಿ ಇಂದಿನ ಬಾಳಿನ ಹೋರಾಟದಲ್ಲಿ ಈ ಖಾಲಿ ಗಲಾಟೆಯಲ್ಲಿ ಈಗಿನ ಫೇಸ್ ಪೌಡರ್ ಟೂತ್ಪೇಸ್ಟ್ಗಳ ಸಂಭ್ರಮದಲ್ಲಿ ಚಂದ ಮಾತಿದೆ ನೋಡಿ ಎಲ್ಲ ಕುಡಿಸಿದ್ದಾರೆ ಈಗಿನ ಫೇಸ್ ಪೌಡರ್ ಟೂತ್ಪೇಸ್ಟ್ಗಳ ಸಂಭ್ರಮದಲ್ಲಿ ನೆಮ್ಮದಿಯ ಕಾಲ ಒಂದಿತ್ತು ಎಂಬುದನ್ನು ಮನಸ್ಸಿಗೆ ತಂದುಕೊಂಡರೆ ಅದರಿಂದ ನೆಮ್ಮದಿಯ ಸ್ವರೂಪ ಕೊಂಚವಾದರೂ ನಮ್ಮ ಮನಸ್ಸಿಗೆ ಬಂದಿತೇನೋ ಎಂಬುದು ನನ್ನ ಚಪಲ ಈ ದಾಂಧಲೆಯೊಳಗೆ ಅದಕ್ಕೊಂದು ಜೀವನ ಅಂತ ನಾನು ಸಣ್ಣ ಪ್ರಯೋಗ ಮಾಡಿ ನೋಡಿದ್ದೆ ನಾವು ಅಂದ್ಕೋತೀವಿ ಈಗ ಮಕ್ಕಳಿಗೆ ಹಿಡಿಸಲ್ಲ ಇದು ಈಗಿನ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅದೆಲ್ಲ ಅಂತ ಹೇಳ್ತೀವಿ ಅದನ್ನು ಪ್ರಮಾಣಿಕ ಪ್ರಯತ್ನ ಮಾಡಿಲ್ಲ ನನ್ನ ಊರಿನ ಸುದ್ದಿಗಳೇ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ ಹಿಂಗಿತ್ತು ಹಿಂಗಿತ್ತು ಹಿಂಗಿತ್ತು ಅಂತಲೇ ಹೇಳಬೇಕು ಅವ್ರ ಕಣ್ಣಲ್ಲಿ ತುಂಬೇಕ ನಾನು ಪ್ರೀತಿ ಬರೋ ಹಾಗೆ ಹಾಗೆತ್ತು ಅಂತ ಒಂದ್ಸಲ ಹುಡುಗ ಕೆಡ್ದು ಹೋಗಿ ಬರೋಣಪ್ಪ ಅಲ್ಲಿ ನೋಡ್ಕೊಂಬರೋಣ ಅಂತ ಹೋಗಿ ತೋರಿಸೋದು ಅವ್ರಿಗೆ ಆ ಬಾಮಿಯಲ್ಲಿ ಈಸಿದ್ದು ಅಯ್ಯೋ ಈ ಬಾಮಿಯಲ್ಲಿ ಈಸ್ತಾ ಇದೆಯಾ ನೀನು ಅಷ್ಟು ಕೊಳಕ್ಕಿದೆ ನೀರು ಆವಾಗಿರಲಿಲ್ಲೋ ಈ ಕೊಳಕ್ಕಾಗಿದೆಯ ಯಾರೂ ಈಸಲ್ಲ ಆ ಬಾಮಿ ಅದು ನೋಡಿದಾಗ ಈ ಗಿಡ ಹತ್ತಿದ್ವಿ ಆ ಗಿಡ ಹತ್ತಿದ್ವಿ ವಾಕಿಂಗ್ ಹೋದಾಗ ಆ ಬೇವಿನ ಗಿಡ ದಾರಿಗುಂಟ ಬೇವಿನ ಗಿಡ ಹಾಕಬೇಕು ಒಂದು ಕಚ್ ಹಾಕಿಟ್ಟು ಬಂದುಬಿಡೋದು ಮರುದಿನ ಬರೋತ್ತಿಗೆ ರಸ ಬಂದು ಅಂಟಾಗಿರೋದು ಅದನ್ನ ಅಂಟೆಲ್ಲ ಕೂಡಿಸಿ ಕೂಡಿಸಿ ಎಷ್ಟೋ ಸಂಭ್ರಮ ಅದು ನಮಗೆ ಈಗ ನಾವು ಅಂಟಂದರೆ ಏ ಒಂದು ಫೆವಿಕಿಕ್ ತೊಂಬರೋ ಫೆವಿಸ್ಟಿಕ್ ತೊಗೊಂಬ ಭಾಳ ಈಸಿ ಫೆವಿಸ್ಟಿಕ್ ಬಂದ್ಬಿಡುತ್ತದೆ ಆ ಜಾಯ್ ಎಷ್ಟಿತ್ತು ಅಂದರೆ ಅದರಲ್ಲಿ ಈಗ ಇದೊಂದು ಮರ ಅದು ಯಾವುದದು ಅಂಟು ಭಾಳ ಒಳ್ಳೆ ಅಂಟು ಅಂತ ಜಾಲಿ ಗಿಡ ಅಂತ ಭಾಳ ಗಟ್ಟಿ ಮರ ಅದು ಅದಕ್ಕೊಂದು ಖಚ್ ಹಾಕಿಬಿಟ್ರೆ ಆ ಜಾಲಿ ಅಂಟನ್ನು ಅಡುಗೆಗೆ ಉಪ್ಯೋಗಿಸ್ಬೋದು ಅದನ್ನು ಆ ಥರದ ಅಂಟನ್ನು ತಂದು ತಂದು ಕೂಡಿಸೋದು ಮನೆಯಲ್ಲಿ ಬೈಯೋರು ಎಷ್ಟು ತಂದಿಡ್ತೀವೋ ಅಂಟು ಇಷ್ಟು ಅಂಟಿಟ್ಟಿರಬೇಕು ಯಾಕಂದರೆ ಏಪ್ರಿಲ್ ಮೇ ತಿಂಗಳು ಬಂದ ತಕ್ಷಣ ಪಟ ಮಾಡಬೇಕಲ್ಲ ಗಾಳಿ ಅಂಟಬೇಕು ಅಂದರೆ ಪ್ರತಿಯೊಂದಕ್ಕೂ ಎಷ್ಟು ಸಿಸ್ಟಮ್ಯಾಟಿಕ್ ಲಿಂಕ್ ಇರೋದು ಅಂದರೆ ಸಂತೋಷ ಆಗಬೇಕು ಹಾಗೆ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು ಇನ್ನೊಬ್ಬ ವ್ಯಕ್ತಿ ಪರಿಚಯ ಮಾಡಿ ಮಾತು ಮುಗಿಸ್ತೇನೆ ಮುಳುಬಾಗಲು ವೆಂಕಟನಾರಾಯಣ ಭಟ್ಟರು ಆಗಲೇ ವೆಂಕಟರಾಮ ಭಟ್ಟರು ನೋಡಿದ್ವಿ ಈಗ ವೆಂಕಟ ನಾರಾಯಣ ಭಟ್ರು ರಾಮ ಭಟ್ಟರ ಜ್ಞಾತಿಗಳು ಮತ್ತು ಶಿಷ್ಯರು ಅವ್ರಿಗೆ ಮಾತಿನಲ್ಲಿ ಕೊಂಚ ಉಗ್ಗು ನೆತ್ತಿ ಉಗ್ಗು ಬರ್ತಿತ್ತು ಜಾಸ್ತಿ ಅವ್ರಿಗೆ ಆದರೂ ಪೌರೋಹತ್ಯಕ್ಕೆ ಏನೂ ಅಡಚಣೆ ಆಗಿರಲಿಲ್ಲ ಕೆಲವರು ಹಾಗಿರುತ್ತೆ ಶುರು ಮಾಡಬೇಕಾದ್ರೆ ಉಗ್ಗಿರುತ್ತೆ ಮಂತ್ರ ಶುರು ಮಾಡಿದ್ರೆ ಉಗ್ಗು ಹೋಗ್ಬಿಡುತ್ತೆ ಅವರಿಗೆ ಸಂಗೀತ ಸಾಹಿತ್ಯದಲ್ಲಿ ಹೆಚ್ಚು ಆಧರಣೆ ಇವರು ತಂದೆ ವಯಸ್ಸಿನವರಂತೆ ಡಿ ಅವರಿಗೆ ಮಾಮಾ ಅಂತ ಕರಿತಿದ್ರು ಮೂರ್ನಾಲ್ಕು ಮಂದಿ ಒಂದು ಒಳ್ಳೆ ಭಾಳ ಬ್ಯೂಟಿಫುಲ್ ಘಟನೆ ಹೇಳಿ ನಿಲ್ಲಿಸ್ತಾ ಇದೆ ಅದ್ಭುತ ಘಟನೆ ಇದೆ ಅದು ಜೊತೆಗೆ ತಂದೆ ಜೊತೆಗಿರುವಂಥವ್ರ ನಾಲ್ಕೈದು ಜನ ಸ್ನೇಹಿತರೆಲ್ಲ ಸೇರಿ ಈ ಅಪ್ಪರ್ ಸೆಕೆಂಡ್ರಿ ಪರೀಕ್ಷೆಗೆಲ್ಲ ಕೂತ್ಕೋತಾ ಇದ್ದರಂತೆ ಪಂಡಿತ ಪರೀಕ್ಷೆ ಅಂತ ವಿದ್ಯಾ ಇಲಾಖೆ ಪರೀಕ್ಷೆ ಆದ್ದರಿಂದ ತಯಾರಿ ಮಾಡ್ಕೋಬೇಕು ರಾತ್ರಿಯೆಲ್ಲ ಕೂತು ಓದಬೇಕು ಇವರ ಮನೆ ಮುಂದೆ ಕೈಶಾಲೆ ವಿಶಾಲವಾಗಿತ್ತಂತೆ ಎಲ್ಲರೂ ಅಲ್ಲೇ ಮಲ್ಕೊಳ್ಳೋರು ಹಾಗೆಲ್ಲ ಕೈಶಾಲೆಯಲ್ಲೇ ಮಲ್ಕೊಳ್ಳೋದಲ್ಲ ಹೊರಗಡೆ ಇಲ್ಲ ಮಲ್ಕೊಳ್ಳೋದು ಬೇಸಿಗೆ ಕಾಲ ಹೊರಗಡೆ ಜಗಲಿ ಮೇಲೆ ಕೊಂಚ ಓದೋದು ಮಲ್ಕೋತಿದ್ರಂತೆ ಇವರಿಗೆ ದಿವಿಜಿಗೆ ಸಂಸ್ಕೃತ ಪರಿಚಯ ಆದದ್ದೇ ಅವರಿಂದ ಅಲ್ಲ ಹಿರಿಯರಿಂದ ಆದದ್ದಂಥದ್ದು ಅವ್ರ ಹೆಸರು ಬರೀತಾರೆ ಶ್ರೀನಿವಾಸಪುರದ ಶೇಷಪ್ಪನವರು ಅತ್ತಿಕುಂಟೆ ಸುಬ್ಬರಾಯರು ಕುರ್ರಾಯ ಶ್ರೀನಿವಾಸರಾಯರು ಕುರ್ರಾಯ ಕುರ್ರಾಯ ಶ್ರೀನಿವಾಸರಾಯರು ಅವರಲ್ಲಿ ಮುಖರು ಮುಖ್ಯರು ಇವ್ರಿಗೆ ಯಾಕೆ ಕುರ್ರಾಯ ಅಂತ ಹೆಸರು ಬಂತು ಅಂದರೆ ಹೇಳ್ತಾರೆ ಶ್ರೀನಿವಾಸರಾಯರು ಎಂಬುವರು ಕುಮಾರವ್ಯಾಸ ಭಾರತದ ಪದ್ಯಗಳನ್ನು ಹೇಳುವಾಗ ಬಂದ ಕುರುರಾಯ ಎಂದ ಕುರುರಾಯ ಎಂಬ ಪದ್ಯಗಳನ್ನು ಹೇಳುವಲ್ಲಿ ತುಂಬ ಉತ್ಸಾಹ ತೋರಿಸ್ತಿದ್ರಂತೆ ಶ್ಲೋಕ ಬಂದ ಕುರುರಾಯ ಅಂದರೆ ಜೋರಾಗಿ ಹೇಳೋರಂತೆ ಅವರು ಅದಕ್ಕೆ ಅದು ಅದೇ ಮತ್ತು ಆಗ ಆತ ಆತ ಕುರುಗಳಿಂದ ಬಾಧೆ ಪಡುತ್ತಿದ್ದರಂತೆ ತುಂಬ ಕುರು ಆಗೋದು ಅವರಿಗೆಲ್ಲ ಈ ಎರಡು ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳು ಅವರಿಗೆ ಕುರುರಾಯ ಎಂದು ಹೆಸರಿಟ್ಟಿದ್ದರು ಹಾಗೆ ಬಂದ ಕುರುರಾಯ ಎಂಬ ಬಿರುದು ಕಾಲಕ್ರಮದಲ್ಲಿ ಕುರುರಾಯ ಆಯಿತು ಅಂತ ಕುರುರಾಯ ಶ್ರೀನಿವಾಸರಾಯ ಇದೇನಾಯಿತು ಒಂದು ದಿವಸ ತಮಾಷೆ ಅಂದರೆ ಈ ಮೂರ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಹುಣ್ಣೆ ರಾತ್ರಿಯಂತೆ ಸುಮಾರು ಎಂಟು ಗಂಟೆಗೆ ಮಲ್ಕೋಬೇಕು ಅಂತ ರೆಡಿಯಾಗಿದ್ದಾರೆ ಅವಾಗಲ್ಲ ಸೀರಿಯಲ್ ತೊಂದರೆ ಇರಲಿಲ್ಲ ಎಂಟು ಗಂಟೆಗೆ ಮಲ್ಕೋಬೋದಾಗಿತ್ತು ಎಂಟು ಗಂಟೆಗೆ ಮಲ್ಕೋಬೇಕು ಅಂತ ತಯಾರಿ ಮಾಡ್ಕೊಂಡಿರಂತೆ ಮಾಡ್ಕೊಳ್ಳೋ ಪ್ರಯತ್ನ ಇದ್ದಾಗ ವೆಂಕಟನಾರಾಯಣ ಭಟ್ರು ಬಂದು ಹೇಳಿದ್ರಂತೆ ಶೇಷಪ್ಪ ಅಂತಿದ್ದವ್ನು ಹೇಳಿದ್ರಂತೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಬಂದುಬಿಡಿ ಎಲ್ಲ ಸಿದ್ಧವಾಗಿದೆ ಎಂದ್ರಂತೆ ಡಿ ವಿ ಜಿ ಜೊತೆ ದೊಡ್ಡವ್ರ ಜೊತೆ ಮಲ್ಕೊಳ್ಳೋದು ಕೇಳಿಸ್ತು ಇನ್ನೂ ಏನೋ ಹೇಳಿದರು ನಾನು ಮಲಗಿದ್ದೆ ನಿದ್ದೆ ನೋಡಿ ಮಗುಗೆ ಏನು ಕುತೂಹಲ ಉಂಟಾಗುತ್ತೆ ಪೂರ್ತಿ ಸರಿಯಾಗಿ ಕೇಳಿಸಲಿಲ್ಲ ವೆಂಕಟನಾರಾಯಣ ಭಟ್ರು ಬಂದುಬಿಡು ಎನ್ನುತ್ತಲೇ ಶೇಷಪ್ಪನವರು ಓಹೋ ಬಂದು ಬಿಡುತ್ತೇವೆ ಎಂದರು ನಾನು ಅದು ಏನೋ ವಿಶೇಷವಿರಬೇಕೆಂದು ಏನು ಮಾಮ ಏನದು ಎಂದು ಕೇಳಿದೆ ಅವರು ರಸಾಯನ ರಸಾಯನ ಎಂದರು ರಸಾಯನದ ಮಾತು ಕೇಳಿದ ಮೇಲೆ ನನ್ನ ಅಲ್ಪ ಸ್ವಲ್ಪ ನಿದ್ದೆಯೂ ಹಾರಿಹೋಯಿತು ನೀವು ರಸಾಯನ ಬಂದರೆ ನಿಮಗೆ ಮರೀತದಂಗೆ ಆದರೆ ನನ್ನನ್ನು ಕರೀಲಿಲ್ವಲ್ಲ ಅವ್ರನ್ನು ಕರೆದು ನನ್ನ ಕರೀಲಿಲ್ಲಲ್ಲ ಆದ್ದರಿಂದ ನಾನು ಉದಾಸೀನತೆಯನ್ನು ತೋರಿಸುವುದು ಉಚಿತ ನಾನು ಆಸಕ್ತಿ ತೋರಿಸ್ಕೋಬಾರ್ದಲ್ಲ ನಾನು ಕರೆದಿಲ್ಲ ಆದರೂ ತೋ ಮರ್ಕೊಂಡ್ರಂತು ಅದಕ್ಕಾಗಿ ನಿದ್ದೆಯನ್ನು ನಟಿಸಿದೆ ಬೇಸಿಗೆ ಆದ್ದರಿಂದ ಕೊಂಚ ನಿದ್ದೆಯು ಕಣ್ಣಿಗೆ ಹತ್ತಿತ್ತು ಮುಂದ ತಮಾಷೆ ನೋಡಿ ಹದಿನೈದು ಇಪ್ಪತ್ತು ನಿಮಿಷವಾದ ಮೇಲೆ ಎಚ್ಚರವಾಯಿತು ಆ ಮನಸ್ಸಲ್ಲಿ ಕೂತಿದ್ದಲ್ಲ ರಸಾಯನ ಪದ ಅಲಾರಾಮ ಹೊರಗಡೆ ಹಾಲು ಚೆಲ್ಲದಂತೆ ಬೆಳ್ದಿಂಗಳು ಹರಡಿತ್ತು ಕಣ್ಣು ಬಿಟ್ಟು ನೋಡಿದೆ ಅಲ್ಲಿದ್ದ ಸ್ನೇಹಿತರು ಒಬ್ಬರೂ ಕಾಣಿಸ್ತಲಿಲ್ಲ ಕೂಗಿದೆ ಸದ್ದಿಲ್ಲ ಅಲ್ಲಿದ್ದ ವೆಂಕಟನಾರಾಯಣ ಭಟ್ಟರು ಕೊಟ್ಟಿದ್ದ ಆಹ್ವಾನ ಜ್ಞಾಪಕಕ್ಕೆ ಬಂತು ನಾನು ಎದ್ದು ಅವ್ರ ಮನೆ ಕಡೆಗೆ ಓಡಿದೆ ಅವರ ಮನೆಗೂ ನನ್ನ ಮನೆಗೂ ನೂರು ಗಜದಷ್ಟು ದೂರ ಇರಬೇಕು ನಾನು ಅವ್ರ ಮನೆಯೊಳಕ್ಕೆ ಹೋದಾಗ ಯಾಕೆ ಓದ್ತಿದ್ದೀನಿ ಅಂದರೆ ಕಣ್ಣಿ ಕಟ್ಟುವಂಗೆ ಹೆಂಗೆ ಹೇಳ್ತಾರೆ ನೋಡಿ ಎಷ್ಟು ವರ್ಷಗಳ ಹಿಂದೆ ಆದದ್ದು ಅದನ್ನ ಓದ್ತಿರ್ಬೇಕು ನಮ್ಮ ಕಣ್ಣಿಗೆ ಕಟ್ಟುತ್ತೆ ಅಷ್ಟು ಓಡಿ ಅಂತ ನೂರು ಗಜ ನಾನು ಮನೆಯೊಳಗೆ ಹೋದಾಗ ನಡುಮನೆಯಲ್ಲಿ ಎಂಟು ಹತ್ತು ಮಂದಿ ಕುಳಿತಿದ್ದರು ನಾಲ್ಕು ಕಡೆಗೆ ನಾಲ್ಕು ಎಣ್ಣೆ ದೀಪಗಳು ಉರಿಯುತ್ತಿದ್ದವು ಪಶ್ಚಿಮದ ಕಡೆಯ ಗೋಡೆಗೆ ಆನಿಸಿಕೊಂಡಿದ್ದ ವರಗುದಿಂಬಿನ ಮುಂದೆ ಶೇಷಪ್ಪನವರು ಕುಳಿತಿದ್ದರು ಅವರು ಮುಂದುಗಡೆ ಒಂದು ಸಣ್ಣ ಇಳಿಜಾರು ಮೇಜು ಅದರ ಮೇಲೆ ಒಂದು ದೊಡ್ಡ ಪುಸ್ತಕ ಅವರಿಗೆ ಓದಲು ಅನುಕೂಲಿಸುವಂತೆ ಎರಡು ದೀಪಗಳು ಊದುಕಡ್ಡಿಯ ಘಮಲು ದೇವರ ಪಟಕ್ಕೆ ಹಾಕಿದ್ದ ಮಲ್ಲಿಗೆಯ ಘಮಲು ಇವೆಲ್ಲ ತುಂಬ ಶೋಭಾಯಮಾನವಾಗಿತ್ತು ನಾನೂ ಒಂದು ಕಡೆಗೆ ಕುಳಿತೆ ಶೇಷಪ್ಪನವರು ತೆಲುಗು ಮನು ಒಂದು ಭಾಗವನ್ನು ಓದುತ್ತಿದ್ದರು ಅಲ್ಲಿ ಪ್ರವರನೆಂಬ ವಿಪ್ರ ಕಾಡಿನಲ್ಲಿ ಬರುತ್ತಿನೆ ಎಂಬ ಸುಂದರಿಯನ್ನು ಕಂಡಾಗ ಆಕೆಯೊಡನೆ ಸಂಭಾಷಣೆ ಮಾಡುತ್ತಿರುವಂಥ ಪ್ರಕರಣ ಇದು ಇದನ್ನು ಶೇಷಪ್ಪ ರಾಗವಾಗಿ ಓದುತ್ತಿದ್ದಾರೆ ಮಿಕ್ಕೆಲರು ಸಾವಧಾನವಾಗಿ ಕೇಳುತ್ತಿದ್ದಾರೆ ನನಗೆ ಆ ಸಾಹಿತ್ಯದ ಭಾಗ ಅರ್ಥವಾಗುವ ವಯಸ್ಸಲ್ಲ ಅಭಿಪ್ರಾಯ ಅವತ್ತ ಮಾತಾಡುವಂಥ ನನಗೇನು ವಯಸ್ಸಲ್ಲ ಅದು ನಾಲ್ಕೈದು ನಿಮಿಷ ಕೇಳಿ ಬೇಸರವಾಯಿತು ಆಗ ನಾನು ಕೇಳಿದೆ ತೆಲುಗಿನಲ್ಲಿ ಎಲ್ಲಿ ಮಾಮಾ ರಸಾಯನ ಬಂದದ್ದೆ ಅದಕ್ಕೆ ಇವರು ಪಾಪ ಮೊಮ್ಮನ ಕಕ್ಕ ಬಂದು ರಸಾಯನ ಇಲ್ಲ ಅಂದರೆ ಹಾಕಿ ಅದಕ್ಕೆ ನನ್ಗೆ ತೆಲುಗು ಬರೋಲ್ಲ ನನಗೆ ತಪ್ಪಿದ್ರೆ ಕ್ಷಮಿಸ್ಬೇಕು ವೆಂಕಟನಾರಾಯಣ ಭಟ್ಟರು ಕೇಳಿದರು ವೆರ್ರಿ ಮುಂಡ ದೀನಿಕಿನ್ನ ರಸಾಯನ ಕದ್ದೆ ಮೀರಾ ಅಂದ್ರಂತೆ ಅಂದರೆ ಇದಕ್ಕಿಂತ ವಿಶೇಷ ರಸಾಯನ ಬೇಕೇನೋ ನಿನಗೆ ಅಂದ್ರಂತೆ ಇವ್ರಿಗೆ ಗೊತ್ತಾಯ್ತಾ ರಸಾಯನ ಅದು ಅಂತ ಎಲ್ಲರೂ ನಕರು ಅಲ್ಲಿಂದ ಅನೇಕ ವರ್ಷ ಕಳೆದ ಮೇಲೆ ನನಗೆ ವೆಂಕಟನಾರಾಯಣ ಭಟ್ಟರ ಮನಸ್ಸಿನ ಮರ್ಮ ಸ್ಪಷ್ಟವಾಯಿತು ರಾತ್ರಿ ಚಂದ್ರಗ್ರಹಣ ಅವತ್ತು ಗ್ರಹಣ ಸುಮಾರು ಒಂಬತ್ತಕ್ಕೆ ಹಿಡಿದು ಹನ್ನೊಂದಕ್ಕೆ ಬಿಡುವುದು ಗ್ರಹಣ ಬಿಟ್ಟ ಮೇಲೆ ಬ್ರಾಹ್ಮಣರಾದವರು ಸ್ನಾನ ಮಾಡಿ ತರ್ಪಣ ಕೊಡಬೇಕಾದದ್ದು ದೇವತಾರ್ಚನೆ ಮೊದಲಾದ ಶಾಸ್ತ್ರಕರ್ಮ ನಡೆಸಬೇಕಾದದ್ದು ಅದರಿಂದ ಆ ರಾತ್ರಿ ನಡುರಾತ್ರಿವರೆಗೂ ನಿದ್ರಿಸುವ ಹಾಗಿಲ್ಲ ಎರಡು ಗಂಟೆ ಬಿಡುವ ದೊರೆತು ಅದನ್ನು ಕಾವ್ಯ ವ್ಯಾಸಂಗದಲ್ಲಿ ಕಳೆಯಬೇಕೆಂದು ವೆಂಕಟರಾಮರ ಮಿತ್ರರ ಸಂಕಲ್ಪ ಕಾವ್ಯ ರಸಾಯನವೇ ರಸಾಯನ ನೋಡಿ ಆ ಜೀವನದ ಕಷ್ಟಗಳ ಆ ಕಾವ್ಯವನ್ನು ಕೇಳಬೇಕು ಅರ್ಧ ಗಂಟೆ ಟೈಮ್ ಸಿಕ್ಕರೆ ಸ್ನೇಹಿತರ ಜೊತೆಗೆ ಹ್ಯಾ ಕಳೀಬೇಕು ಹ್ಯಾ ಕಳೆದ್ರೆ ಸಾರ್ಥಕ ಆಗ್ತದೆ ಅನ್ನೋದನ್ನು ತೋರಿಸ್ಕೊಡೋ ಇದು ವೆಂಕಟನಾರಾಯಣಪ್ಪ ಅವರ ವೆಂಕಟನಾರಾಯಣ ಭಟ್ಟರ ಮುಂದಿನ ಅವರ ಘಟನೆಗಳನ್ನು ಅವ್ರ ಜೀವನ ಘಟನೆಗಳನ್ನು ಮುಂದಿನದನ್ನು ನಾಳೆ ದಿವಸ ಮುಂದುವರೆಸೋಣ ನಮಸ್ಕಾರ